ನಮ್ಮ ವೈದಿಕರ ಜೀವನ ಹೇಗಿತ್ತು ಅನ್ನೋದು ನೋಡ್ತಾ ವೈದಿಕ ಧರ್ಮ ಸಂಪ್ರದಾಯಸ್ಥರು ಅನ್ನೋ ಪರಂಪರೆಯಲ್ಲಿ ನೋಡ್ತಾ ವೆಂಕಟನಾರಾಯಣ ಭಟ್ಟರ ಬಗ್ಗೆ ನೋಡ್ತಾ ಇದ್ವಿ ಆ ರಸಾಯನದ ಪ್ರಸಂಗ ನಿನ್ನೆ ನೋಡಿದ್ವಿ ಅವರಿಗಾದ ರಸಾಯನ ಬೇರೆ ಡಿ ವಿ ರಸಾಯನ ಬೇರೆ ಇವ್ರು ಅಂದ್ಕೊಂಡದ್ದು ಬಾಯಿಗೆ ನೆಲುಕುವಂಥ ರಸಾಯನ ಆದರೆ ಅಲ್ಲಿದ್ದಂಥದ್ದು ಹೃದಯಕ್ಕೆ ನೆಲುಕುವಂಥದ್ದು ಬುದ್ಧಿಗೆ ನೆಲುಕುವಂಥ ರಸಾಯನ ಅಲ್ಲಿದ್ದದ್ದು ಮಗುವಾಗಿದ್ದಂಥ ಡಿವಿಜಿ ವಿ ಜಿಗೆ ಅದರದ್ದು ಬೆಲೆ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಿದ್ರು ನಮಗೆ ರಸಾಯನ ಇಲ್ಲ ಅಂತ ಬೇಜಾರಾಯಿತು ಅಂತ ಹೇಳ್ತಾ ಇದ್ರು ಆ ವೆಂಕಟನಾರಾಯಣ ಭಟ್ಟರದ ಮುಂದೆ ಏನಾಯಿತು ಒಂದು ಎರಡು ಪ್ರಸಂಗ ಇದೆ ಭಾಳ ಚೆನ್ನಾಗಿರೋ ಪ್ರಸಂಗ ವೆಂಕಟನಾರಾಯಣ ಭಟ್ಟರಿಗೆ ಸಂಸಾರ ಸುಖದ ಯೋಗ ಹೆಚ್ಚಿರಲಿಲ್ಲ ಅಂತ ಭಗವಂತ ಯಾವುದೋ ಒಂದು ಕೊರಗಿಟ್ಟಿರ್ತಾನೆ ಎಲ್ರಿಗೂ ಎಷ್ಟೇ ಚೆನ್ನಾಗಿದ್ದಾರೆ ನಾವು ಸಾಮಾನ್ಯವಾಗಿ ಅಂತಿ ಮತ್ತೊಬ್ಬರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತೀವಿ ನಾವು ಅವ್ರ ಜಾಗದಲ್ಲಿ ನಿಂತಾಗಲೇ ಗೊತ್ತಾಗೋದು ಏನಿದೆ ಅಂತ ದೂರಿಂದ ಎಲ್ಲ ಚೆಂದ ಕಾಣಿಸುತ್ತೆ ಯಾರೋ ಹೇಳ್ತಿದ್ರು ಭಗವಂತ ಯಾವುದೋ ಒಂದು ಕೊರಗೆ ಯಾಕೆ ಇಟ್ಟಿದ್ದಾನೆ ಅಂದರೆ ಇಡದೆ ಹೋದರೆ ಅವ್ನು ನೆನೆಸಲ್ಲ ನಾವು ಅಂತ ಇಟ್ಟರೆ ನೆನೆಸ್ತೀವಿ ಅವನ ಈ ವೆಂಕಟನಾರಾಯಣ ಭಟ್ಟರಿಗೆ ಮದುವೆ ಆದದ್ದು ಸೋದರಮ್ಮ ಅವನ ಆಕೆಗೆ ಸ್ವಲ್ಪ ಸಿಡುಕು ಸ್ವಭಾವ ಹೆಸರು ವೆಂಕಮ್ಮ ಅಂತೇನೋ ನೆನಪಿಲ್ಲ ಇರಬಹುದೇನೋ ಅಂತ ಹೇಳ್ತಾರೆ ಸಿಡುಕು ಸ್ವಭಾವ ಜಾಸ್ತಿ ಮತ್ತೆ ಆಕೆಗೆ ಮನೆಗೆ ಜನ ಬರೋದು ಹೋಗೋದು ಇಷ್ಟ ಇಲ್ಲ ಈ ಗಲಾಟೆ ಬರೋದು ಹೋಗೋದು ಇಷ್ಟ ಇಲ್ಲ ಇವ್ರ ಹವ್ಯಾಸ ಹೇಗಂದ್ರೆ ಜನ ಮನೆಗ್ ಬರಬೇಕು ಊಟ ಸಮೃದ್ಧಿ ಹೇಗಾಗಬೇಕು ಹಾಡಾಗಬೇಕು ನಾಟಕ ಆಗ್ಬೇಕು ಚರ್ಚೆ ಆಗ್ಬೇಕು ಸಾಹಿತ್ಯ ಆಗ್ಬೇಕು ಇವರಿಗೆ ಆಸೆ ನೋಡಿ ಇಲ್ಲೇ ಈ ಜೋಡು ಅಂತವಂತ ಇಬ್ಬರಲ್ಲಿ ಒಬ್ಬರು ಬದಲಾವಣೆ ಆಗದೆ ಹೋದ್ರೆ ಸಂಸಾರಕ್ಕೆ ಏನಾಗುತ್ತೆ ಅಂತ ಇದೇನಾಯ್ತು ವೆಂಕಟನಾರಾಯಣ ಭಟ್ಟರಿಗೆ ಅಂದ್ರೆ ಅವರೇನು ಮಾಡೋರು ಗ ವೆಂಕಟರ ಭಟ್ರು ಹೆಂಡ್ತಿ ಯಾವುದೇ ಒಂದು ಹಬ್ಬ ಬಂದ ತಕ್ಷಣ ಊರಿಗೆ ಹೋಗ್ಬಿಡೋದು ಎರಡು ಮೂರು ತಿಂಗಳು ಬರೋದೇ ಇಲ್ಲ ವಾಪಸ್ಸು ತವ್ರ ಮನೆಗೆ ಅಂತ ಹೋಗ್ಬಿಡೋದು ಇಲ್ಲಿ ಇವ್ರಿಗೆ ಗೌರಿ ಹಬ್ಬಕ್ಕೆ ಪೂಜೆ ದಿವಸ ಎಲ್ಲ ಸಾಕಷ್ಟು ಜನ ವೈಶ್ಚರ್ಯಗಳ ಮನೆ ಮಂದೆಲ್ಲ ಬಂದು ಭಟ್ಟರು ಮನೆಗೆ ಬಂದು ಪೂಜೆ ಮಾಡೋರು ಅಂತ ಬಂದಾಗ ಹೆಣ್ಮಕ್ಳೆಲ್ಲ ಒಳ್ಳೊಳ್ಳೆ ಆಭರಣ ಹಾಕ್ಕೊಂಬರೋರು ಮಕ್ಳು ಮರಿ ಕರ್ಕೊಂಬರೋರು ಇಲ್ಲಿ ಪೂಜೆ ಆಗೋದು ಓ ಅಂತ ಗಲಾಟೆ ಆಗೋದು ಮನೇಲಿ ಆಕೆಗೆ ಅದು ಇಷ್ಟ ಇಲ್ಲ ಅವರು ಆಭರಣ ಹಾಕ್ಕೊಳ್ಳೋದು ಗಲಾಟೆ ಮಾಡೋದು ಮಕ್ಕಳು ಮರಿ ಬರೋದು ಇಷ್ಟ ಇಲ್ಲ ಅದಕ್ಕೆ ಅವ್ರೇನು ಮಾಡಿದ್ರು ಊರಿಗೆ ಹೋಗ್ಬಿಡೋರು ಅವ್ರು ಹೇಳ್ತಾರೆ ಎಷ್ಟೆಷ್ಟು ಎರಡು ತಿಂಗಳು ಇಲ್ಲಿದ್ದರೆ ಮೂರು ತಿಂಗಳು ತವ್ರ ಮನೇಲಿ ಇರ್ತಿದ್ರು ಅವರು ಅಂತ ಹೀಗೆ ಹೋಗ್ತಿದ್ರು ಇವ್ರೇನು ಮಾಡಬೇಕು ಮೊದಮೊದಲು ಹೆಂಡತಿ ಒಂದು ನಾಲ್ಕು ದಿವಸ ಊರಿಗೆ ಹೋದಾಗ ಇಲ್ಲ ಅಂತ ಅನಿಸುತ್ತೆ ಬಣ ಬಣ ಏನೋ ಮಿಸ್ ಆದಂಗೆ ಅನಿಸುತ್ತೆ ಅದೇ ಜಾಸ್ತಿ ಆಗಿಬಿಟ್ರೆ ಬಂದಾಗಲೇ ಒಂಥರ ಬಣ ಬಣ ಶುರು ಆಗುತ್ತೆ ಅದು ಹಾಗೆ ಚೆನ್ನಾಗಿತ್ತೇನೋ ಅನಿಸೋಂಗಾಗ್ಬಿಡತ್ತೇನೋ ಇವ್ರಿಗೇನಾಯಿತು ಅಂದರೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಇವರು ಆ ಮೇಲೆ ಮೇಲೆ ಊರಿಗೆ ಹೋದಾಗ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರು ಅಂತ ಅವರು ಬಯಲೇ ಕೇಳೋಣ ಭಾಳ ಚೆನ್ನಾಗಿತ್ತು ಅವರು ಊರಿಗೆ ಹೋದಾಗ ಬಿಡು ದಿನಗಳು ಅಂತ ಫ್ರೀ ಆಗಿರುವಂಥ ದಿವಸ ಅಂತ ಅಂಥ ಬಿಡುದಿನಗಳಲ್ಲಿ ವೆಂಕಟನಾರಾಯಣ ಭಟ್ಟರ ಮನೆ ಸತ್ರವಾಗುತ್ತಿತ್ತು ಛತ್ರ ಆದಂಗೆ ಆಗಿದ್ದು ಆತ ಭಟ್ರು ನನ್ನ ತಂದೆ ಇಬ್ಬರು ಮೂರು ಸ್ನೇಹಿತರು ಸೇರಿಕೊಂಡು ಬೇರೆ ಮೂರು ಜನ ಸೇರ್ಕೊಂಡ್ಬಿಡೋರು ಮನೇಲಿ ಸೇರಿಕೊಂಡು ಏನು ಮಾಡ್ತಿದ್ರು ಅಂದರೆ ವಿಧ ವಿಧವಾದ ಅಡುಗೆಗಳನ್ನು ಮಾಡುತ್ತಿದ್ದರು ಯಾವುದೋ ದೇವರ ಹೆಸರನ್ನು ಹೇರಿ ಹೇಳಿಕೊಂಡು ಆ ಪೂಜೆಯ ನೆವದಿಂದ ತಮ್ಮ ನಾಲಿಗೆ ಬೇಡಿದ ತಿಂಡಿಗಳನ್ನು ತಯಾರಿ ಮಾಡಿಕೊಂಡು ಸ್ನೇಹಿತರೆಲ್ಲ ಊಟ ಮಾಡುತ್ತಿದ್ದರು ಯಾವುದೋ ದೇವರು ನೆನೆಸ್ಕೊಳ್ಳೋದು ಆ ದೇವರಿಗೆ ಅದು ಪ್ರಿಯ ಅಂಥೇಳಿ ಅಂದರೆ ತಮ್ಮ ನಾಲಿಗೆ ಏನು ಬೇಕೋ ಆ ದೇವರಿಗೆ ಪ್ರಿಯ ಅಂಥೇಳಿ ಮಾಡಿ ತಿನ್ನೋದು ಅದರಲ್ಲಿ ನನಗಿರ ಅರುವ ಎರಡು ಪದಾರ್ಥಗಳದ್ದು ನಾನು ಹೇಳಿದ್ದಾನೆ ಊಟದ ವ್ಯವಸ್ಥೆ ಬಗ್ಗೆ ಬಂದಾಗ ನಾಲಿಗೆ ಡಿವಿಜರ್ ಬರಹ ಭಾಳ ಚುರುಕಾಗ್ತದೆ ಭಾಳ ಚೆಂದ ಬರೀತಾರೆ ಎರಡು ಅನುಭವ ಅನುಭವ ಎರಡು ಪದಾರ್ಥಗಳದ್ದು ಒಂದು ಅವಲಕ್ಕಿ ಇನ್ನೊಂದು ಹೆಸರು ಕೋಸಂಬರಿ ಎರಡು ಬಹಳ ಇವರಿಗಾದದ್ದು ಆ ಕಾಲದಲ್ಲಿ ತೆಂಗಿನಕಾಯಿ ತುಂಬ ಅಗ್ಗ ಆಣೆಗೆ ಆರೋ ಎಂಟೋ ಸಿಕ್ಕುತ್ತಿತ್ತು ಒಂದು ಆಣೆಗೆ ಎಂಟು ಆರೋ ಎಂಟು ತೆಂಗಿನಕಾಯಿ ಬರೋದು ವೆಂಕಟನಾರಾಯಣ ಭಟ್ರು ಪುರೋಹಿತರಾದ್ದರಿಂದ ಇರಲಿಲ್ಲ ತೆಂಗಿನಕಾಯಿ ಬೇಕಾದಷ್ಟು ಬರೋದು ಅವರ ಮನೆಯಲ್ಲಿ ಕುಟ್ಟಿದ ಅವಲಕ್ಕಿ ಹಂಡೆಗಳಲ್ಲಿ ತುಂಬಿರುತ್ತಿದ್ರು ಹಂಡೆ ತುಂಬಿರ್ತಿದ್ರು ಅಂತೆ ನೆನೆಸಿದ ಅವಲಕ್ಕಿ ನೋಡಿ ಎರಡು ಕ್ಯಾಟಗರಿ ಮಾಡ್ತಾರೆ ತರತಿಪ್ಪು ಅಂತ ಎರಡು ವೆರೈಟಿ ಏನು ಅಂದರೆ ಮೊದಲನೇ ವೆರೈಟಿಯಲ್ಲಿ ನೆನೆಸಿದ ಅವಲಕ್ಕಿ ಅದಕ್ಕೆ ಸಮನಾಗಿ ಕಾಯಿ ಅವಲಕ್ಕಿ ಅಷ್ಟೇ ಸಮನಾಗಿ ಕಾಯಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿಯೇ ಪರಿಮಳ ಎಷ್ಟು ಸುಲಭವಾಗಿದೆ ನೋಡಿ ಅಡುಗೆ ನನ್ನ ಸೋದರಮ್ಮ ಒಬ್ಬರಿದ್ದಾರೆ ಅವ್ರಿಗಿಷ್ಟ ಆದ ಪದಾರ್ಥ ಎಷ್ಟು ಬೇಗ ಮಾಡಬಹುದು ಅಂತ ಹೇಳ್ತಾರೆ ಅವ್ರಿಗಿಷ್ಟು ಆಗದೇ ಇದ್ದ ಸಾಮಾನು ಎಷ್ಟು ಕಷ್ಟ ಮಾಡೋದು ಅಂತ ಹೇಳ್ತಾರೆ ಅವರಿಗೆ ನಮ್ಮ ಕಡೆ ಶಿರಾ ಅಂತೀವಿ ನಾವು ಇಲ್ಲಿಗೆ ಕೇಸರಿ ಭಾತ್ ಅಂತೀವಲ್ಲ ಅಲ್ಲಿ ಶಿರಾ ಅಂತಾರೆ ನಮ್ಮ ಮಾಮಿ ಅಂದರೆ ನಮ್ಮ ಸೋದರ ಮಾವನ ಹೆಂಡ್ತಿಗೆ ಅವಲಕ್ಕಿ ಭಾಳ ಇಷ್ಟ ಈ ಅವಲಕ್ಕಿ ನೆನೆಸಿ ಒಗ್ಗರಣೆ ಹಾಕಿ ಸೂಸಲ ಅಂತ ಕರೀತಾರೆ ಅದು ಭಾಳ ಇಷ್ಟ ಹಾಕಿ ಅದನ್ನು ಮಾಡಿದಾಗೆಲ್ಲ ನಮ್ಮ ಮಾವನಿಗೆ ಕೋಪ ಅವನು ಹೇಳೋದು ಹೇಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಇದೇನು ದರಿದ್ರ ಅವಲಕ್ಕಿ ಮಾಡ್ತೀರಿ ಅವಲಕ್ಕಿ ತಗೋಬೇಕು ಚೀಲದಿಂದ ತಕ್ಕೊಂಡು ಕಸ ಕಡ್ಡಿ ತೆಗೀಬೇಕು ನೀರಲ್ಲಿ ಹಾಕಿ ನೆನೆಸಬೇಕು ನೀರು ಬಸೀಬೇಕು ಅದೊಂದು ಸ್ವಲ್ಪ ಹೊತ್ತು ಬಿಡಬೇಕು ಒಗ್ಗರಣೆ ಹಾಕಬೇಕು ಅದರೊಳಗೆ ಸ್ವಲ್ಪ ತರಕಾರಿ ಹಾಕಬೇಕು ಇದನ್ನು ಹಾಕಿ ತಿರುಗಬೇಕು ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಒಂದಿಷ್ಟು ರವೆ ಒಂದಿಷ್ಟು ಸಕ್ಕರೆ ಒಂದಿಷ್ಟು ತುಪ್ಪ ಹಾಕಿ ತಿರ್ಗಿಸಿದ್ರೆ ಆಗೋದಿಲ್ಲ ಅಂದರೆ ಅದು ಮಾಡೋದು ಭಾಳ ಸುಲಭ ಅಂತ ಸುಲಭ ಅಂತಿ ಅನಿಸೋದು ಯಾಕೆ ಇವ್ರಿಗೆ ಇಷ್ಟ ಆಗಿರೋದ್ರಿಂದ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಷ್ಟ ಆಗಿದ್ದರೆ ಭಾಳ ಸುಲಭ ಮಾಡೋದು ಇವ್ರು ಹೇಳ್ತಾರೆ ಅವಲಕ್ಕಿ ಅದಕ್ಕೆ ಸರಿಯಾದಷ್ಟು ಕಾಯಿ ತುರಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿ ಪರಿಮಳ ಇದು ಒಂದು ಥರತೀಪು ಒಂದು ಸ್ಟೈಲಿದು ಇನ್ನೊಂದೇನು ಅಂದರೆ ಗೊಜ್ಜಿನ ಅವಲಕ್ಕಿ ಅದರಲ್ಲಿ ಕಾಯಿ ತುರಿ ಹುರಿದ ನೆಲಗಡೆಯಲೇ ಕಾಯಿ ಬೀಜ ಇದೊಂದು ಇನ್ನೊಂದು ಥರತೀಪು ಎರಡು ವೆರೈಟಿಯು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಕಾಲದಲ್ಲಿ ಊಟ ಮಾಡುವಷ್ಟು ಶೇಖರಣೆ ಈ ಫಲಾಹಾರ ಪೂಜೆ ವೆಂಕಟನಾರಾಯಣ ಭಟ್ಟರ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ನಡೆಯುವುದು ಹೆಂಡತಿ ನೆನಪ್ಯಂಗ್ ಆಗ್ಬೇಕು ಅನಂತ ಚತುರ್ದಶಿ ಗಣೇಶ್ ಚೌತಿ ಮೊದಲಾದ ವ್ಯಾಜ್ಯಗಳಿಂದ ಅಂತ ವೇದ ಹಬ್ಬ ಬಂದ್ಬಿಟ್ರಂತೂ ಲಾಡು ಚಿರೋಟಿಗಳ ಸಂತರ್ಪಣೆಗಳು ಆಗುವುದುಂಟು ಕನೆ ಮಾತು ಈ ಡಿ ವಿ ಗಮನಿಸಬೇಕು ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ಒಂದ ಹಾಸ್ಯ ಅಂತ ತಗೊಂಡು ಹೋಗಿ ಡಿವಿಜಿ ವಿ ಜಿ ಯಾವುದನ್ನು ಉದ್ದೇಶ ಇಲ್ಲದೆ ಬರೆದಿಲ್ಲ ಯಾವುದೇ ನೆನಪಿನ ಚಿತ್ರಣ ಬರೆದಾಗ ಅದಕ್ಕೊಂದು ನಮಗೊಂದು ಕಲಿಕೆ ಒಂದು ಪಾಠ ಇಟ್ಟಿದ್ದಾರೆ ಆ ಪಾಠವನ್ನು ನಾವು ತಪ್ಪಿಸ್ಕೊಂಬಿಟ್ರೆ ಅದು ಓದಿದ್ರು ಬರೀ ಸಂತೋಷ ಅಷ್ಟೇ ಕೊಡುತ್ತೆ ಹೊತ್ತಾಗಿ ಒಂದು ಪಾಠ ಆಗಲಿಕ್ಕಿಲ್ಲ ಅವ್ರ ಮಾತನ್ನು ಗಮನಿಸಬೇಕು ಇದೆಲ್ಲ ಹೇಳಿಬಿಟ್ಟು ಹೀಗೆ ಇಷ್ಟವಾದ ರುಚಿ ರುಚಿಯ ಭಕ್ಷ್ಯ ಭೋಜ್ಯಗಳು ಸರಸ ಕಾವ್ಯ ಸಂಗೀತ ನರ್ತನಗಳು ಇಂಥ ಸಂತೋಷಗಳಿಂದ ವೆಂಕಟನಾರಾಯಣ ಭಟ್ಟರು ತಮ್ಮ ಜೀವನವನ್ನು ತುಂಬಿಕೊಂಡಿದ್ದರು ಈ ತುಂಬಿಕೊಂಡಿದ್ದರು ಮಾತಿದೆಯಲ್ಲ ಇನ್ನೊಂದು ಕಡೆ ತುಂಬಿಕೊಳ್ಳೋಕೆ ಆಗಲಿಲ್ಲ ಅವ್ರಿಗೆ ಎಲ್ಲಿ ಕೊರತೆ ಇತ್ತೋ ಅಲ್ಲಿ ತುಂಬ್ಕೋಬೇಕಾಗತ್ತೆ ಆ ಕೊರತೆಯನ್ನು ಈ ರೀತಿ ತುಂಬಿಕೊಂಡಿರೋರು ಅಂತ ಸ್ನೇಹಿತರ ಜೊತೆ ಕೂತ್ಕೊಂಡು ಭೋಜ್ಯಗಳನ್ನು ಮಾಡಿಕೊಂಡು ಹಾಗೆ ಸಂಗೀತ ನೃತ್ಯ ಇದ್ರೊಳಗೆ ಸೇರಿಸ್ಕೊಂಡು ಅಲ್ಲಿ ಕೊರತೆಯಾದಂಥ ಜೀವನವನ್ನು ತುಂಬಿಕೊಂಡಿರೋರು ಅಂತ ಹೇಳ್ತಾರೆ ಅಂಥ ವೆಂಕಟನಾರಾಯಣಪ್ಪರಿಗೆ ಒಂದು ಪಾಪ ಕೆಟ್ಟಕ್ಕೆ ಟೈಮ್ ಬಂತು ಒಂದು ವಿಷಾದವಾದಂಥ ಒಂದು ಪರಿಸ್ಥಿತಿ ಬಂತು ಅವ್ರ ಹೆಂಡ್ತು ಹೇಳಿದ್ನೆಲ್ಲ ಸಿಡುಕಿನವ್ರು ಬಹಳ ವಿಪರೀತ ಸಿಟ್ಟು ಕೋಪ ಆಕೆ ಒಂದು ವಿಚಿತ್ರ ಉಪಾಯ ಮಾಡಿದ್ರಂತೆ ಅದೇನು ವಿಚಿತ್ರ ಉಪಾಯ ಅಂದರೆ ಮನೆಗೆ ಬರಲಿಲ್ಲ ಡಿ ಮನೆ ಪಕ್ಕದಲ್ಲಿ ಒಂದು ಕೊಪ್ಪರಂ ವೈಶ್ಯ ಸತ್ರ ಇದೆ ಅಂತೆ ಛತ್ರ ಇತ್ತು ಒಂದು ಕಲ್ಲು ಬಿಲ್ಡಿಂಗು ಅಲ್ಲಿ ಹೋಗೊಂದು ಕೋಣೆ ಹಿಡ್ಕೊಂಡ್ರು ಆ ಕೋಣೆಯಲ್ಲಿ ಇದ್ದುಬಿಟ್ಟು ಯಾರಿಗೂ ಗೊತ್ತಿಲ್ಲಿದ್ದಾರೆ ಅಂತ ಆ ಕೋ ಮರುದಿವ್ಸ ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಮನೆ ಮನೆ ಭಿಕ್ಷೆ ಹೋಗೋಕ್ಕೆ ಶುರು ಮಾಡಿಬಿಟ್ರು ಎಂತ ಆಘಾತ ಆಗ್ಬೇಕೇಳಿ ಇವರು ಭಾಳ ಒಳ್ಳೆ ಗೌರವ ಇರುವಂಥ ವ್ಯಕ್ತಿ ಜೀವನದಲ್ಲಿ ಅಂತವರು ಹೆಂಡತಿ ಮತ್ತು ಗೊತ್ತಿಲ್ಲ ಅಂತಲ್ಲ ಅಪರಿಚಿತರಲ್ಲ ಅದೇ ಊರಲ್ಲಿದ್ದವರು ಹೋಗಿ ಎಲ್ಲ ಮನೆ ಮನೆಗೆ ಭಿಕ್ಷಕ್ಕೆ ಹೋಗ್ಬಿಡೋರು ಅಂತ ನೋಡಿ ಹೇಗಿದೆ ಅದು ದಿನದಿನವೂ ಒಂದು ದೊಡ್ಡ ತಂಬಿಗೆ ಹಿಡಿದು ಊಂಶ ನಾಲ್ಕು ಮನೆಗಳಿಗೆ ತಿರುಗಾಡಲು ಆರಂಭಿಸಿದರು ಆ ಮನೆಗಳವರು ಇದೇನಮ್ಮ ನಿಮಗೆ ಬಂದಿರೋದು ತಿರುಪೇ ಕೇಳೋದಕ್ಕೆ ನಿಮ್ಮ ಯಜಮಾನ್ರ ಮಹಾನುಭಾವರು ಅವ್ರಿಗೇನು ಕಡಿಮೆ ಅಂತ ಕೇಳುವರು ಅದಕ್ಕೆ ಆಕೆ ನೀವೇ ಹೇಳಿ ನಮ್ಮ ಯಜಮಾನರಿಗೆ ಅನ್ನೋದು ಇದು ಭಾಳ ವಿರುಸಕ್ಕೆ ಇಟ್ಕೊಂಡ್ಬಿಡ್ತು ಏನು ಮಾಡೋದು ಒಂದು ಗೊತ್ತಾಗಲಿಲ್ಲ ಸಾಕಷ್ಟು ಜನ ಬಂದು ಹೇಳಿದರು ಇಬ್ಬರನ್ನ ಒಂದು ಅಂತ ಪ್ರಯತ್ನ ಮಾಡಿದರು ಆಗಲಿಲ್ಲಂತೆ ಒಂದು ದಿವಸ ಕೇಳ್ತೀನಿ ಯಾವುದೋ ಕಷ್ಟ ಸಮಸ್ಯೆ ಬಂದಾಗ ನಮ್ಮಿಂದ ಸೊಲ್ಯೂಷನ್ ಆಗದೆ ಹೋದರೆ ಭಗವಂತ ಹೇಗೋ ಸಾಲ್ವ್ ಮಾಡಿಬಿಡ್ತಾನೆ ಅದನ್ನು ಅಂತ ಅದು ಹೇಗಾಯಿತು ಅಂದರೆ ಕಡೆಗೆ ಒಂದು ದಿನ ಬೆಳಿಗ್ಗೆ ಆಕೆ ಮೃತಲಾದಳು ಎಂಬ ಸುದ್ದಿ ಬಂತು ಅಲ್ಲೇ ಸತ್ರದಲ್ಲೇ ಇದ್ದಲ್ಲೇ ಸತ್ತೋಗಿದ್ದಾರೆ ರಾತ್ರಿ ಮಲ್ಕೊಂಡಿದ್ದಾರೆ ಬೆಳಗಾವಿ ಇಲ್ಲ ಅನ್ಸುತ್ತೆ ಅದಕ್ಕೆ ಎಂಟು ಹತ್ತು ದಿನಗಳ ಹಿಂದಿನಿಂದ ಆಕೆ ರೋಗದಿಂದ ನಡೆಯುತ್ತಿದ್ದಳಂತೆ ಜೀವ ಹೊರಟು ಬಳಿಕ ವೆಂಕಟನಾರಾಯಣ ಭಟ್ರು ಸತ್ರದ ಮುಂದೆ ಸೇರಿದರು ಭಟ್ರು ಒಂದು ಮೂಲೆಯಲ್ಲಿ ಕುಳಿತು ತಮಕ್ಷ ತಾವೇ ಹಾಡ್ಕೋತಾ ಇದ್ರು ಹೆಣ ಅಲ್ಲಿದೆ ಏನು ಹಾಡ್ತಿದ್ರು ಅಂದ್ರೆ ಈ ದಿನಮೇ ಸುದಿನಮು ಅಂತ ಹಾಡ್ತಿದ್ರಂತೆ ಈ ದಿನಮೇ ಸುದಿನಮು ಅಂತ ಹಾಡ್ತಿದ್ದಿರಂತೆ ಆ ಸ್ವರ್ಣಕಾರ ಮುನಿಸ್ವಾಮಾಚಾರ್ಯರು ಅಂತ ಒಬ್ಬರು ಅವ್ರ ಬೆಳಗ್ಗೆ ಹೋಗಿ ಹೇಳಿದ್ರಂತೆ ಏನಪ್ಪ ಇಂಥ ಸಮಯದಲ್ಲಿ ಇಂಥ ಹಾಡೇ ಇಂಥ ಸಮಯದಲ್ಲಿ ಇಂಥ ಹಾಡೆ ಅಂತ ಕೇಳಿದ್ರಂತೆ ವೆಂಕಟನಾರಾಯಣ ಭಟ್ರು ಮಾತೆಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳ್ತಾರೆ ಇನ್ನೇನು ಮಾಡಬೇಕಂದು ಹೇಳುತ್ತೀ ನನಗೆ ನಮಗಿಬ್ಬರಿಗೂ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನಿಂದ ಅವಳು ಒಂದು ದಿನ ಸುಖ ಕಂಡದ್ದಿಲ್ಲ ಅವಳಿಂದ ನಾನು ಸುಖ ಕಂಡದ್ದಿಲ್ಲ ನಿತ್ಯರಗಳೆ ನಿತ್ಯ ಜಗಳದಲ್ಲಿ ಅವಳಿಗೆ ವಯಸ್ಸು ಐವತ್ತಾಯಿತು ನನಗೆ ಐವತ್ತಾರಾಯಿತು ಇನ್ನು ಬದಿಕಿ ನನ್ನಿಂದ ಅವಳಿಗಾಗಲಿ ಅವಳಿಂದ ನನಗಾಗಲಿ ಪಡಬಹುದಾದ ಸುಖವೇನು ಸಾವು ಬಂದು ಅವಳಿಗೆ ಕಷ್ಟದಿಂದ ಬಿಡುಗಡೆ ಅವಳಿಗೆ ಕಷ್ಟದಿಂದ ಕಷ್ಟ ಆಗಿತ್ತು ಪಾಪ ಆಕೆ ಆಕೆ ಬಿಡುಗಡೆ ಇದನ್ನು ಕೇಳಿ ನನ್ನ ತಂದೆ ಇನ್ನೊಬ್ಬ ಅವರ ಸ್ನೇಹಿತ ಶ್ರೀನಿವಾಸರಾಯರು ಮೊದಲಾದವರಿಗೆ ಕಣ್ಣು ವದ್ದೆ ಗುರುಗಳಾದ ವೆಂಕಟರಾಮ ಭಟ್ರು ಅವ್ರ ಹತ್ತಿರಕ್ಕೆ ಹೋಗಿ ಈಗ ಯಾರು ಪಟ್ಟು ಏನು ಪ್ರಯೋಜನ ಹೇಳಿದ ಮಾತನ್ನು ಇಬ್ಬರೂ ಕೇಳದೆ ಹೋದರು ಮಾತನ್ನು ಗಮನಿಸ್ಬೇಕು ಡಿವಿಜಿ ವಿ ಜಿ ಕೊನೆಗೆ ಬರೆದಾಗ ಒಂದು ಮಾತನ್ನು ಇಡ್ತಾರೆ ಯಾವಾಗಲೂ ಒಂದು ಪ್ರಸಂಗದ ಕೊನೆಗೆ ವೆಂಕಟರಾಮ್ ಭಟ್ರು ವೆಂಕಟರ ಭಟ್ರು ಗುರುಗಳು ಅವ್ರ ಬಗ್ಗೆ ಹಿಂದೆ ಮಾತಾಡಿದ್ದು ಅವ್ರು ಬಂದು ಹೇಳ್ತಾರೆ ಹೇಳಿದ ಮಾತನ್ನು ಇಬ್ಬರೂ ಕೇಳದೆ ಹೋದರು ದೈವದ ಯೋಜನೆ ಹೀಗಾಗಿದ್ದರೆ ಅವರಿಬ್ಬರೂ ತಾನು ಏನು ಮಾಡಿ ಯಾರು ಸಮಾಧಾನ ಮಾಡೋ ಬಗ್ಗೆ ಹೇಗಿದೆ ನೋಡಿ ಆ ಹೊತ್ತಲ್ಲಿ ಯಾರನ್ನೂ ದೂಷ ದೋಷಣೆ ಮಾಡಿ ಪ್ರಯೋಜನ ಇಲ್ಲ ಇಬ್ಬರೂ ಹೊಂದ್ಕೊಳ್ಳಿಲ್ಲ ಆವಾಗ ಆಯಿತು ಈಗ ಆಗೋಯ್ತಲ್ಲ ದೈವನೇ ಹಂಗಿದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಹೇಳಿ ಹೇಳಿದ್ರಂತೆ ಆ ನಂತರ ಎಲ್ಲರೂ ಮುಂದಿನ ಕೆಲಸಕ್ಕೆ ಹೊರಟರು ಅಂತ ಹೇಳ್ತಾರೆ ಈ ವೆಂಕಟನಾರಾಯಣ ಭಟ್ಟ್ರದು ಹೀಗಾಯ್ತು ಇನ್ನೊಬ್ಬ ಬಹುದೊಡ್ಡ ಶಾಸ್ತ್ರಿಗಳ ಬಗ್ಗೆ ಮಾತು ಬರ್ತೀವಿ ಚೆನ್ನಾಗಿರೋ ಪಾತ್ರಗಳೆಲ್ಲ ಚಂದ್ರಶೇಖರ ಶಾಸ್ತ್ರಿಗಳು ಅಂತ ಇವರು ಶ್ರೀನಿವಾಸಪುರದವರಂತೆ ಉಲುಚಿ ಕಮ್ಮೆ ಬ್ರಾಹ್ಮಣರು ಮುಳುಬಾಗಲಲ್ಲಿ ಡಿ ಓದ್ತಾ ಇದ್ದರಲ್ಲ ಆಂಗ್ಲೋ ವೆರ್ನಾಕುಲರ್ ಸ್ಕೂಲ್ ಅಂತ ಆ ಸ್ಕೂಲಿಗೆ ಹೆಡ್ಮಾಸ್ಟರ್ ಆಗಿ ಬಂದಿರುತ್ತೆ ಒಬ್ಬ ಶಾಲೆಗೆ ಸಣ್ಣ ಊರಲ್ಲಿ ಗಮನಿಸಿ ಒಬ್ಬರು ಹೆಡ್ಮಾಸ್ಟರ್ ಬಂದರೆ ಊರೋರಿಗೆಲ್ಲ ಪರಿಚಯ ಇರುತ್ತೆ ಅವ್ರು ಯಾರು ಅಂತ ಅವ್ರ ಪೂರ್ವಾಪರೆಲ್ಲ ಗೊತ್ತು ಮಾಡ್ಕೊಂಡಿರ್ತಾರೆ ಎಲ್ಲಿದ್ದರು ಅಂತ ಹೇಳ್ತಾರೆ ಇವರು ಬಹಳ ವಿದ್ವತ್ತಿನಿಂದಲೂ ಕಾರ್ಯಶ್ರದ್ಧೆಯಿಂದಲೂ ಬಹಳ ಹೆಸರುವಾಸಿಯಾಗಿದ್ದವರು ಬಹಳ ಹೆಸರುವಾಸಿಯಾದಂಥ ಮನುಷ್ಯ ಅವ್ರ ಮನೆಯಲ್ಲೆಲ್ಲ ವೇದಾಧ್ಯಾಯ ಮಾಡಿದಂಥವರು ಅಥವಾ ಅಧ್ಯಾಪಕರಾಗಿದ್ದಂಥವ್ರ ಮನೆಯಲ್ಲಿ ಅಣ್ಣಂದಿರಲ್ಲ ಇವರ ವ್ಯಕ್ತಿ ವಿಶೇಷ ಏನು ಚಂದ್ರಶೇಖರ ಶಾಸ್ತ್ರಿಗಳದ್ದು ಅಂದರೆ ಅವರ ಮುಖದ ಮೇಲಿನ ವರ್ಚಸ್ಸು ಅವ್ರು ನೋಡಿದರೆ ಒಂದು ಗಂಭೀರ್ ಮುಖ ಮರ್ಯಾದೆ ಕೊಡಬೇಕು ಅಂತ ಅನಿಸ್ಬೇಕು ಅವರ ಕಂಚಿನ ಧ್ವನಿಯುಳ್ಳ ಕಂಠ ಒಂದು ವರ್ಚಸ್ಸು ಒಂದು ಕಂಠ ಅವರ ಪ್ರವಚನ ಪಟುತ್ವ ಮಾತಾಡುವಂಥ ಶೈಲಿ ಚೆನ್ನಾಗಿ ಮಾತಾಡೋರು ಮತ್ತು ಮುಖ್ಯವಾಗಿ ಅವರ ಮುಂಗೋಪ ಅವ್ರ ಸಿಟ್ಟು ಪಟಾರ್ ಅಂತ ಸಿಟ್ಟು ಬರೋದು ಅದು ಹೇಗಿದ್ದರು ಅವರು ಅಂತ ಕಣ್ಣಿ ಕಟ್ಟೋಂಗೆ ಹೇಳ್ತಾರೆ ನೋಡಿರಿ ಈ ಶಬ್ದ ಚಿತ್ರ ಕಣ್ಣು ಮುಂದೆ ಒಬ್ಬ ಒಂದು ವ್ಯಕ್ತಿ ಚಿತ್ರ ಮಾಡಬೇಕಾದ್ರೆ ಭಾಷೆ ಬಂದಾಗ ಮುಂದೆ ನಿಂತಂಗೆ ಅನಿಸುತ್ತೆ ಮನುಷ್ಯ ಕಲ್ಮುಂದ್ ತರೋಕೆ ಪ್ರಯತ್ನ ಮಾಡಿ ರೂಲು ಕೋಲನ್ನು ಕೈಯಲ್ಲಿ ಯಾವಾಗಲೂ ಹಿಡಿದಿರ್ತಿದ್ರು ಆಗಿನ ಕಾಲದಲ್ಲಿ ಮೇಸ್ಟರ್ ಕೈಯಲ್ಲಿ ಕೋಲ್ ಹೆಡ್ ಮಾಸ್ಟರ್ ಅಂದರೆ ಜೋರಾಗಿತ್ತೇನೋ ರೂಲು ಕೋಲ್ ಹಿಡ್ಕೊಂಡಿರ್ತಿದ್ರು ತಪ್ಪು ಮಾಡಿದ ವಿದ್ಯಾರ್ಥಿಗಳಿಗೆ ಕೈಗೆಣ್ಣಿನ ಮೇಲೆ ಏಟು ಈ ಎಣ್ಣೆ ಇರ್ತಲ್ಲ ಕೈಗೆಣ್ಣು ಇದ್ರ ಮ್ಯಾಲ ಹೊಡಿಬೇಕು ದವಡೆ ಚೂಟುವುದು ಉಂಟು ಬೈಗಳಲ್ಲಿ ನಿಘಂಟುವಿನ ಕೊರತೆ ಇಲ್ಲ ಇನ್ನೂ ಬೇಕಾದ್ರೆ ನಿಘಂಟು ಒಂದೆರಡು ಸೇರಿಸೋರು ಡಿಕ್ಷನರಿಗೆ ಒಂದೆರಡು ಪದ ಸೇರಿಸಿರೋರು ಬೈಗಳು ಡಿಕ್ಷ್ನರಿ ಅಂತ ಏನಾದರೂ ಇದ್ದರೆ ಸೇರಿಸ್ಬಿಡೋರು ತೆಲುಗು ಪರಿಭಾಷೆಯೇ ಹೆಚ್ಚು ತೆಲುಗಿನಲ್ಲೇ ಬೈಯೋದು ಜಾಸ್ತಿ ವೆರ್ರಿ ವೆಧವಾ ನನಗೆ ಬರೋಲ್ಲ ಓದೋದಕ್ಕೆ ಅದು ಎಡಿಚಿ ಮುಖಂ ಕಡಿ ಕಡಗಿ ಕೊನ್ನಟ್ಟು ದಿವ್ಯಾ ಇತ್ಯಾದಿ ವಿದ್ಯಾರ್ಥಿಗಳಿಗೆ ಕುಚೋದ್ದದ ಹೆಸರುಗಳನ್ನು ಇಡೋದುಂಟು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಹೆಸರು ಕೊಡೋರು ಅದಕ್ಕೊಂದು ಮೊನ್ನೆ ನೋಡಿದ್ವಿ ನೀನು ನೋಡಿದ್ವಿ ಅಲ್ಲ ಶ್ರೀನಿವಾಸರಾಯರಿಗೆ ಕುರ್ರಾಯ ಅಂತ ಹೆಸರಿಟ್ಟಿದ್ದು ಹಾಗೆ ಹೆಸರಿಟ್ಟವರು ಇವರಿಗೂ ಒಂದು ಹೆಸರಿಟ್ಟಿದ್ದರು ಡಿ ವಿಜಿಗೆ ಮದನ ಕುಮಾರ ಅಂತ ಅವರೇ ಇಟ್ಟಿದ್ದು ಹೆಸರು ಹಾಗೆ ಹೆಸರಿಡೋರು ಹೀಗೆ ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಮೇಷ್ಟರು ಕೋಪಿಷ್ಟ್ರು ಅಂತ ತಪ್ಪಕೋತೀವಿ ಅಲ್ಲ ಅವ್ರ ಬಗ್ಗೆ ಕೋಪ ಇಲ್ಲ ಹುಡುಗರಿಗೆ ದ್ವೇಷ ಇಲ್ಲ ಅದೆಷ್ಟು ಚೆಂದ ಬರೀತಾರೆ ಡಿ ವಿಜಿ ಅಂದರೆ ಹೀಗೆ ಅವರು ಕೋಪಿಷ್ಟರೆಂಬ ಕಾರಣದಿಂದ ಭಯವೂ ಹಾಸ್ಯವಂತರೆಂಬ ಕಾರಣದಿಂದ ಮೆಚ್ಚುಗೆಯೂ ವಿದ್ಯಾಭಿಮಾನಿಗಳೆಂಬ ಕಾರಣದಿಂದ ಗೌರವೂ ನಮ್ಮ ಮನಸ್ಸಿನಲ್ಲಿ ಬೆರೆತುಕೊಂಡಿದ್ದವು ಎಷ್ಟು ತೂಕದ ಮಾತನಾಡಿ ಶೆಟ್ಟಿನವರು ಅಂತ ಹೆದರಿಕೆ ಇದೆ ಹಾಸ್ಯದಲ್ಲಿರ್ತಾರೆ ಅಂತ ಒಂದು ಪ್ರೀತಿ ಇದೆ ಅವ್ರ ಬಗ್ಗೆ ಮೆಚ್ಚುಗೆ ಇದೆ ವಿದ್ಯೆಯಲ್ಲಿ ಅಧಿಕಾರಿಗಳಾಗಿದ್ದಾರೆ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಗೌರವ ಮೂರು ಭಾವನೆ ಸೇರ್ಕೊಂಡಿತ್ತು ನಮ್ಮಲ್ಲಿ ಅಂತ ಇನ್ನೊಂದು ಸಾಲ ಎಷ್ಟು ಚೆನ್ನಾಗಿದೆ ಹಾಸ್ಯ ಬರೀಬೇಕಾದ್ರೆ ಹ್ಯಾ ಬರೀಬೋದು ತುಂಬ ನವಿರಾದ ಹಾಸ್ಯಕ್ಕೆ ಮಾದರಿಯಪ್ಪ ಅವೆಲ್ಲ ತುಂಬ ಕೆಲವು ಹಾಸ್ಯಾಸ್ಪದವಾಗಿ ಬರೆಯೋದು ಬಹಳ ಸುಲಭ ನವಿರಾಧ ಹಾಸ್ಯವನ್ನು ಬರೋದು ಬಹಳ ಸುಲಭ ಕಷ್ಟ ಅವರ ತರಗತಿಗಳಲ್ಲಿ ನಾನಾ ಜಾತಿಗಳವರಿದ್ದರು ಬ್ರಾಹ್ಮಣರು ಮಾತ್ರವಲ್ಲದೆ ಕೋಮಟಿಗರು ಗಾಣಿಗರು ಅಗಸರು ಸುಣ್ಣಕಲ್ಲಿನವರು ಬಣಜಿಗರು ಮುಂತಾದವರೆಲ್ಲ ಇದ್ದರು ಇದು ಹೇಳಿ ಕೊನೆ ನೋಡಿ ಎಷ್ಟು ಚೆನ್ನಾಗಿದೆ ಶಾಸ್ತ್ರಿಗಳ ಕೋಪವೂ ಹಾಸ್ಯವೂ ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ಹಂಚಿಕೆ ಆಗುತ್ತಿತ್ತು ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲೂ ಹಂಚಿಕೆ ಆಗ್ತಿತ್ತಂತೆ ಇದು ಎರಡು ಕೋಪವೂ ಆಗ್ಬೋದು ಹಾಸ್ಯವೂ ಅಂದರೆ ಎಷ್ಟು ಚೆನ್ನಾಗಿ ಮಾತು ಯಾರಿಗಾದರೂ ಪರ್ಸ್ನಲ್ ಪ್ರಿಫರೆನ್ಸ್ ಅಂತಿಲ್ಲ ಶಾಸ್ತ್ರಿಗಳಿಗೆ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಮೇಸ್ಟ್ ಪ್ರೀತಿ ಇದ್ದರೆ ಎಲ್ಲರೂ ಪ್ರೀತಿ ನೋಡಬೇಕು ತಪ್ಪಿದ ಎಲ್ಲರೂ ತಪ್ಪೋದು ಅಂದರೆ ತಪ್ಪಿಗೆ ಶಿಕ್ಷೆ ಹುತ್ತೆ ಪುನಃ ವಿದ್ಯಾರ್ಥಿಗೆ ಶಿಕ್ಷೆ ಅಲ್ಲ ಎಷ್ಟು ಚೆನ್ನಾಗಿರೋ ಮಾತು ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ ಈಗೆಲ್ಲ ಮಾತು ತುಂಬ ಬರ್ತಾಯಿದೆ ಶಿಕ್ಷಣದಲ್ಲಿ ಹುಡುಗರಿಗೆ ಪನಿಷ್ಮೆಂಟ್ ಕೊಡಬೇಕೇ ಕೊಡಬಾರ್ದೇ ಇದೆಲ್ಲ ನೋಡಿದರೆ ಏನು ಇವೊಂಥರ ಸರ್ಕಸ್ಸು ಹಂಟ್ರ್ ವಾಲ್ ಕಣ್ಣು ಕಾಣಿಸ್ತಾರೆ ಇವರು ಅಲ್ಲ ಹುಡುಗನ ಹೊಡೆಯೋದೇನು ದೌಡ ಚಿಟ್ಟೋದೇನು ಕೋಲಿಂದ ಹೊಡೆಯೋದೇನು ಇದೊಂಥರ ಬಾರ್ ಬ್ಯಾರಂತಾರೆ ಹೇಳಿದರೆ ಹೊಡಿಬೇಕೋ ಹೊಡಿಬಾರ್ದು ಅಂತ ಈ ಬೇಕಾದರೂ ಸೆಮಿನಾರ್ ಎಲ್ಲ ಆಗಿದೆ ಈಗ ಮಕ್ಕಳಿಗೆ ಕಾರ್ಪೊರಲ್ ಪನಿಷ್ಮೆಂಟ್ ಕೊಡಬೇಕೆ ಕೊಡಬಾರ್ದೇ ಅಂತ ನಾನು ಮೇಸ್ಟರ್ ಆದ್ದರಿಂದ ಟ್ರೈನಿಂಗ್ಗೆ ಹೋದಾಗೆಲ್ಲ ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಹೇಳೋದು ಹೀಗೆ ನನಗೆ ಇವತ್ತಿಗೆ ಸರಿ ತು ಉತ್ತರ ಅದು ನಿಮಗೆ ವಿದ್ಯಾರ್ಥಿಗಳಲ್ಲಿ ಪೂರ್ತಿ ಪ್ರೇಮ ಇದ್ದರೆ ಶಿಕ್ಷೆ ಕೊಡೋದಕ್ಕೂ ಅರ್ಹತೆ ಇದೆ ನಮಲ ಆದಂಥ ಒಂದು ಘಟನೆ ಹೇಳ್ಬಿಡ್ತೇನೆ ನಾನು ಒಂದು ಸಂಸ್ಥೆಯಲ್ಲಿದ್ದೆ ಬರೀ ಶ್ರೀಮಂತರ ಮಕ್ಕಳೇ ಬರುವಂಥ ಸಂಸ್ಥೆ ಅಂದರೆ ಭಾರತದ ಒನ್ ಪರ್ಸೆಂಟ್ ಕೂಡ ಅಲ್ಲ ಪಾಯಿಂಟ್ ಜನ ಬರ್ಬೋದು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಇದ್ರೆ ಬರೋರು ಯಾರು ಅಂಥ ಮಕ್ಕಳು ಒಬ್ಬ ಹುಡುಗ ಸುಮಾರು ಎಂಟನೇ ಕ್ಲಾಸಿಗೆ ಬಂದಿದ್ದಾನೆ ಅವನು ಎಂಟನೇ ಕ್ಲಾಸೇ ಎರಡು ಮೂರು ಸಲ ಫೇಲ್ ಆಗಿದ್ದಾನೆ ಇಲ್ಲಿ ಪಾಸ್ ಆಗ್ಬಹುದು ನಂಬಿಕೆ ಅಂದರೆ ಬಂದವನು ಅಪ್ಪ ಭಾರಿ ಶ್ರೀಮಂತ ಆ ಶ್ರೀಮಂತಿಕೆ ಒಗುರು ಸ್ವಲ್ಪ ಇರ್ತದೆ ಹಾಗೇ ಬಂದಾಗ ಒಂದು ಹದಿನೈದು ದಿವಸ ಆದ್ಮೇಲೆ ಕಮ್ಮಿ ಆಗ್ತಿತ್ತು ಇಷ್ಟು ಎತ್ತಿರ ಹುಡುಗ ಆರು ಅಡಿ ಮೂರು ಇಂಚಿರಬೇಕು ನನ್ನನ್ನು ಹಿಂಗೆ ನೋಡ್ತಿದ್ದ ಅವನು ಅವನು ಹಾಸ್ಟೆಲ್ನಲ್ಲಿ ಕೂಡ್ಸಿ ಇದ್ದ ಒಂದು ತಿಂಗಳಾದ ಮೇಲೆ ಆ ಹಾಸ್ಟೆಲ್ ನೋಡ್ಕೊಳ್ಳೋ ಅಂಥ ಇರ್ತಾರೆ ಮೇಡಮ್ ಲೇಡಿ ಇದ್ದರು ಬಂದು ಹೇಳಿದರು ಸರ್ ನನ್ನ ಕೆಲಸ ಬೇಡ ಸರ್ ನಾನು ರಾಜೀನಾಮೆ ಕೊಡ್ತೇನೆ ಯಾಕೇನಾಯಿತು ಇವನು ಭಾಳ ಕೆಟ್ಟ ಬೈಗಳು ಬೈತಿದ್ದಾನೆ ಸರ್ ನನಗೆ ಹಿಂದಿ ಬರುತ್ತೆ ಅವ್ನು ಗೊತ್ತಿಲ್ಲ ಅಂದ್ಕೊಂಡಿದ್ದಾನೆ ಭಾಳ ಕೆಟ್ಟು ಮಾತು ಉಪಯೋಗಿಸ್ತಾನೆ ಅದು ನನಗೆ ಇರೋಕೆ ಮನಸ್ಸಿಲ್ಲ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂದರು ಒಮ್ ಶೇರಿ ನಾನು ಮಾತಾಡ್ತೀನಿ ಆಮೇಲೆ ಹೇಳ್ತೀನಿ ನಿಮಗೆ ಅಂತ ಹುಡುಗನು ಕರೆಸಿದೆ ನನಗೆ ಎಲ್ಲ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಅಲ್ಲಿರುವಂಥ ಪ್ರತಿಯೊಬ್ಬ ಮಗುವಿನ ಬಗ್ಗೆ ಪ್ರೀತಿ ಆ ಮಕ್ಕಳಿಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ನನಗೆ ಗೊತ್ತಿತ್ತು ಆ ಹುಡುಗ ನನ್ನ ಕೋಣೆಗೆ ಕರೆಸಿದೆ ಪ್ರಿನ್ಸಿಪಾಲ್ ಆಗಿದ್ದೆ ನಾನು ಕರೆಸಿಬಿಟ್ಟು ಅಂದದ್ದು ಹೌದೆನೋ ಎಲ್ಲ ಮಾತಾಡೋದು ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಅದುದ್ ಮಾತಾಡೋದು ಅಂದದ್ದು ಹೌದೋ ಮಾತು ಅಂತ ಕೇಳಿದೆ ತಲೆ ತೆಗಿಸ್ಕೊಂಡು ಹೌದು ಸರ್ ಅಂದಿದ್ದು ಹೌದು ಸರ್ ಅಂದ ನಾಚಿಕೆ ಆಗಲ್ಲ ನಿನಗೆ ನಿಮ್ಮ ತಾಯಿ ಇದ್ದ ಹಂಗೆ ನಿನ್ನ ತಾಯಿ ಸ್ಥಾನದಲ್ಲಿದ್ದಾರೆ ನೋಡ್ಕೊಳ್ಳೋದಕ್ಕೆ ನಿನ್ನ ಇಂಥ ಮಾತಾಡ್ತೀಯ ನೀನು ಏನು ಮಾಡಬೇಕು ನೀನು ಶಿಕ್ಷೆ ಏನು ಕೊಡಬೇಕು ಅಂತ ಕೇಳಿದೆ ಅವನು ಹಂಗೆ ಹೇಳಿದೆ ಏನು ಬೇಕಾದರೂ ಕೊಡಿ ಸರ್ ತಪ್ಪು ಮಾಡಿದ್ದು ಉಂಟಂತೆ ನೀವೇನು ಶಿಕ್ಷೆ ಕೊಟ್ಟರು ತಗೋತೀನಿ ಅಂದ ನನಗದು ಏನು ತಲೆ ಬಿಸಿ ಆಗಿತ್ತೋ ಗೊತ್ತಿಲ್ಲ ನಾನು ಯಾವತ್ತೂ ಹುಡುಗ್ರನ್ನ ಹೊಡೆದದ್ದಿಲ್ಲ ಭಾಳ ತಲೆ ಬಿಸಿ ಆಯಿತು ಹೋಗಿ ಬಗ್ಗೆ ಹಾಕು ಅಂಥೇಳಿದೆ ನನ್ನ ಕೋಣೆ ಬಾಗಿಲು ಹಾಕಿದ ಒಳಗೆ ಬಂದ ಬೆಲ್ಟ್ ತೆಗೀ ನಿಂದು ಒಂದೇ ತನ್ನ ಕಟ್ಕೊಂಡು ಬೆಲ್ಟ್ ತೆಗ್ದೆ ಆ ಬೆಲ್ಟ್ ತೊಗೊಂಡು ಒಂದು ಮೂರು ಚೆನ್ನಾಗಿ ಹೊಡೆದೆ ಅವನಿಗೆ ಅರ್ಧ ಸಂಕಟದಿಂದ ಹೊಡೆದದ್ದು ಇಂಥ ಮಾತಾಡ್ತಾನಲ್ಲ ಇವನು ಅಂತ ಅಂದು ಹೊಡೆದ ಮೇಲೆ ಆ ಬೆಲ್ಟ್ ತೊಗೊಂಡು ಬಿಸಾಕ್ಬಿಟ್ಟೆ ನೆನದ ಮೇಲೆ ಹೋಗು ಯು ಲಾಸ್ಟ್ ಮೈ ಫೇತ್ ನಾವು ನನ್ನ ನಂಬಿಕೆ ಕಳ್ಕೊಂಡೆ ನೀನು ಹೋಗು ಅಂತ ಎಸೆದ್ಬಿಟ್ಟೆ ಅವನು ಅಳುತ್ತಾಯಿದ್ದ ಪೆಟ್ಟು ಬಿದ್ದದಿರಲಿಲ್ಲ ಅವನು ಆ ಪೆಟ್ ಪೆಟ್ಟು ಬಿಡುವಷ್ಟು ಬೆಟ್ಟು ಜೋರಾಗಿ ಬಿಡದಿದ್ನೋ ಇಲ್ಲ ಗೊತ್ತಿಲ್ಲ ನಾನು ಹೋದ ಬೆಲ್ಟ್ ಹಾಕ್ಕೊಂಡ ವಾಪಸ್ ಬಂದು ನನ್ನ ಹತ್ರ ಬಂದು ನಾನು ಕಾಲ್ ಮುಟ್ಟು ನಮಸ್ಕಾರ ಮಾಡಿದೆ ಏ ಪೆಹಲಾ ಟೀಕ್ ಹೈ ಸರ್ ದೂಸ ಟೀಕ್ ನೈ ಹೈ ಸರ್ ಅಂದ ಮೊದಲೇ ಸರಿ ಇದೆ ಸರ್ ಎರಡನೇ ಸರಿ ಇಲ್ಲ ಅಂದ ಏನು ಮೊದಲೇದು ಎರಡನೇದು ಅದು ಕೇಳಿದೆ ಇದು ನನಗೆ ಹೊಡೆದ್ರಲ್ಲ ಸರ್ ಸರಿ ಇದೆ ಸರ್ ಏನೂ ತೊಂದರೆ ಸರ್ ಬಟ್ ಯು ಟೋಲ್ಡ್ ಮೀ ಯು ಲಾಸ್ಟ್ ಮೈ ಫೇತ್ ಅಂತ ನಾನು ನಂಬಿಕೆ ಕಳ್ಕೊಂಡೆ ಹೋಗು ಅಂದ್ರಲ್ಲ ಅದು ಸರಿ ಇಲ್ಲ ಸರ್ ಐ ಡೋಂಟ್ ವಾಂಟ್ ಲೂಸ್ ಯುವರ್ ಫೇತ್ ಸರ್ ನಂಬಿಕೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಸರ್ ಅಂದ ನಿಮ್ಗೆ ಆಶ್ಚರ್ಯ ಆಗತ್ತೆ ಹೇಳಿದರೆ ಅವ್ನು ಎರಡು ಸೀರಿಯಸ್ ಆಗಿ ಓದೋಕೆ ಶುರು ಮಾಡಿದೆ ಹುಡುಗ ಅಂತಂದರೆ ಯಾರೊಬ್ರು ದೊಡ್ಡವರು ಬಂದು ಕೇಳಿದರು ಏನೋ ಭಾಳ ಸೀರಿಯಸ್ಸಾಗಿ ಓದ್ತಾ ಇದ್ದೀಯಂತಲ್ಲೋ ಪಾಸ್ ಆಗ್ತೇನು ಈ ವರ್ಷ ಅಂತ ಯಾರೋ ಕೇಳಿದರು ಅವ್ನು ಹೇಳ್ದೆ ನನಗೇನು ಆಗಿರಲಿಲ್ಲ ಎರಡು ಬೇಕಾಗಿತ್ತು ಸರ್ ಕೊಟ್ಟಿರಲ್ಲ ಸರಿ ಆಯಿತು ಇವತ್ತಿಗಾದರೂ ನಾನು ಬರೋಡಕ್ಕೆ ಹೋದ್ರೆ ಏರ್ಪೋರ್ಟಿಗೆ ಅವನೇ ಬರ್ತಾನೆ ಬಂದು ಅವ್ರ ಅಮ್ಮನ ಹೇಳೋದು ಹೇಳ್ತಾನೆ ಇನ್ನೊಂದು ಕಡೆ ಸರಿಲಿ ಅಂತ ನನಗೆ ಆವಾಗೊಂದು ಒಳ್ಳೆಯ ಅರ್ಥ ಆಯಿತು ನನಗೆ ಶಿಕ್ಷೆ ಯಾವಾಗ ಶಿಕ್ಷೆ ಅನಿಸೋದಿಲ್ಲ ಅಂತಂದರೆ ಆ ವಿದ್ಯಾರ್ಥಿ ಬಗ್ಗೆ ಶಿಕ್ಷಕರಿಗೆ ಪ್ರೀತಿ ಇದ್ದರೆ ಶಿಕ್ಷೆ ಅನ್ನಿಸೋದಿಲ್ಲ ನಾವೆಲ್ಲ ಹೊಡೆಸ್ಕೊಂಡವರು ಶಾಲೆ ಇಲ್ಲದಾಗ ಮೇಷ್ಟ್ಟ್ರು ಒಂದು ದಿವಸ ಮನೆಗೆ ಹೋಗಿ ಅಪ್ಪ ಅಮ್ಮನ ಮುಂದೆ ಹೇಳಿಲ್ಲ ಮೇಷ್ಟ್ ಹೊಡೆದ್ರು ಅಂತ ಈಗ ಮೇಷ್ಟ್ ಹುಬ್ಬೇರಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಬರುತ್ತೆ ಏನು ಹಿಂಗೆ ಹುಬ್ಬೇರಿಸ್ತೀರ ಅಂತ ಹುಡುಗನ ವಿರುದ್ಧ ಯಾಕೆ ಬರುತ್ತೆ ಅಂದರೆ ಮಗುಗೆ ಗೊತ್ತಿರಬೇಕು ಟೀಚರನ್ನು ಪ್ರೀತಿ ಪ್ರೀತಿ ಮಾಡ್ತಾರೆ ಅಂತ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಶಿಕ್ಷೆ ಶಿಕ್ಷಣ ಆಗ್ತದೆ ಪ್ರೀತಿ ಇಲ್ಲದೆ ಒಂದು ಸಣ್ಣ ಸೂಚನೆ ಕೂಡ ಅದೊಂದು ಇನ್ಸಲ್ಟ್ ಆದಂಗೆ ಆಗ್ತದೆ ಅವ್ರೆ ಅದಕ್ಕೆ ಇದೆಲ್ಲ ನೋಡಿದಾಗ ಅನ್ಸೋದು ನನಗೆ ಎಷ್ಟು ಪ್ರೀತಿ ಇತ್ತು ಚಂದ್ರಶೇಖರ ಶಾಸ್ತ್ರಿಗಳ ಬಗ್ಗೆ ಡಿ ವಿ ಜಿಗೆ ಹೇಳ್ತಾ ಇಲ್ಲ ಗೌರವ ಇತ್ತು ಪ್ರೀತಿ ಇತ್ತು ವಾತ್ಸಲ್ಯ ಇತ್ತು ಎಲ್ಲ ಇತ್ತು ಭಯನೂ ಇತ್ತು ಆ ಭಯ ಇತ್ತು ಅಂಥೇಳಿ ಅವ್ರ ಹತ್ತಿರ ಇರೋದನ್ನು ತಪ್ಸ್ಕೊತಿರ್ಲಿಲ್ಲ ಯಾರು ಅವ್ರು ಮುಂದೆ ಬರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚಂದ್ರಶೇಖರ ಶಾಸ್ತ್ರಿಗಳ ಪಾಠವೆಂದರೆ ಒಂದು ಸರಸ ಸಾಹಿತ್ಯದ ಸುಗ್ಗಿ ಆ ವಯಸ್ಸಿಗೆ ಅದು ಗಜವದನ ಹೇರಂಬ ಪಾಠ ಹೇಳಬೇಕಾದ್ರೂ ಆ ಶಬ್ದ ರೂಪ ರೂಪ ನಿಷ್ಪತ್ತಿ ಅನ್ವಯಾರ್ಥ ಆಕಾಂಕ್ಷೆ ಸಮಾಸೆ ಸಮಾಸ ಲಿಂಗ ವಚನ ವಿಭಕ್ತಿ ಎಲ್ಲ ಹೇಳಿಬಿಟ್ಟು ಪೂರ್ತಿ ಹೇಳೋರಂತೂ ಒಂದು ಬಿಡ್ತಿರಲಿಲ್ಲ ಈ ಪಾಠ ಹೇಳುವ ಅವಸರದಲ್ಲಿ ವಿದ್ಯಾರ್ಥಿ ತಪ್ಪು ಮಾಡಿದರೆ ಪೆಟ್ಟು ಬೀಳ್ತದೆ ಅಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಪೆಟ್ಟು ಬೀಳ್ತದೆ ಅಂತ ಅದು ಬರೀತಾರೆ ಪೆಟ್ಟು ಬಿದ್ದಿತ್ ಎಂಬ ಭಯವಿದ್ದರೂ ಶಾಸ್ತ್ರಿಗಳವರ ಕಾವ್ಯ ವಾಚನದಿಂದ ದೊರೆಯುತ್ತಿದ್ದ ಸಂತೋಷದಲ್ಲಿ ಎಲ್ಲ ಭಯಗಳು ಮರೆತು ಹೋಗುತ್ತಿದ್ದವು ಇದು ನೋಡಿ ನಾವು ಕಲ್ತ್ಕೋಬೇಕಾದ್ರು ನಾವು ಹೊಡಿಬಹುದ ಹುಡುಗರನ್ನ ಅಂತ ಮೇಸ್ಟರ್ ಕೇಳುವವರು ತಮ್ಮಂತ ಪರೀಕ್ಷೆ ಮಾಡ್ಕೋಬೇಕು ಮಕ್ಕಳನ್ನ ಆ ರೀತಿ ಪ್ರೀತಿ ಮಾಡ್ತಾ ಇದ್ದೇವ ನಾವು ಅಂತ ಅಷ್ಟೇ ಅಲ್ಲ ಮಕ್ಕಳನ್ನ ಪ್ರೀತಿ ಮಾಡೋದು ಅಷ್ಟೇ ಅಲ್ಲ ನಾನು ಆ ರೀತಿ ಪಾಠ ಹೇಳ್ತಿದ್ದೇನ ಅಂತ ನಾನು ಪಾಠ ಹೇಳೋ ಗತ್ತಿನೆಲ್ಲ ಗತ್ತಿದೆಯಾ ಅನ್ನೊಂದು ಶಕ್ತಿ ಇದೆಯಾ ಅಂತ ನೋಡ್ಕೋಬೇಕು ಆ ಪಾಠ ಹೇಳುವ ಸಾಮರ್ಥ್ಯ ಮತ್ತು ಆ ಪ್ರೀತಿ ಇದ್ದರೆ ಶಿಕ್ಷೆಗೆ ಅರ್ಥನೇ ಇರೋದಿಲ್ಲ ಶಿಕ್ಷೆ ಮಾತೇ ಬರೋಲ್ಲ ಅವಾಗ ಅದರಿಂದ ಏನು ಹೇಳ್ತಾರು ಅದೇನು ಸೊಗಸಾದ ಕಂಠ ಅದೇನು ಸೊಗಸಾದ ಧಾಟಿ ಕನ್ನಡ ಪದ್ಯವನ್ನಾಗಲಿ ಸಂಸ್ಕೃತ ಶ್ಲೋಕವನ್ನಾಗಲಿ ಅವರು ಹೇಳುವ ಧೋರಣೆಯಿಂದಲೇ ಅವರ ಭಾವ ಕೇಳುವವರ ಮನಸ್ಸಿಗೆ ಸ್ಫುರಿಸುತ್ತಿತ್ತು ಅಂದರೆ ಆ ವಯಸ್ಸಿಗೆ ಮಗುಗೆ ಅಷ್ಟು ಇಂಪ್ರೆಷನ್ ಆಗಬೇಕು ಗುರುಗಳ ಬಗ್ಗೆ ಅಂದರೆ ಆ ಗುರುಗಳು ಪಾಠ ಕೇಳಬೇಕು ಅಂತ ಹೋಗಿ ಹೊಡೆತ ಬಿದ್ದರೂ ಅಡ್ಡಿ ಇಲ್ಲ ತಪ್ಪಿಲ್ಲ ಏನು ಇಲ್ಲ ಅಂತ ಆ ಪ್ರೀತಿ ಅದು ಮಾಡುವಂಥ ಚಂದ್ರಶೇಖರ್ ಶಾಸ್ತ್ರಿಗಳು ಒಂದು ದಿವಸ ಪಾಠ ಮಾಡ್ತಿದ್ದರಂತೆ ಇವರ ಕ್ಲಾಸಲ್ಲಿ ಸುಮತಿ ಮದನಕುಮಾರರ ಚರಿತ್ರೆಯ ಒಂದು ಪುಸ್ತಕ ಅದು ಇಂಗ್ಲೀಷ್ ಸ್ಟ್ಯಾನ್ ಸ್ಟ್ಯಾನ್ಫರ್ಡ್ ಆ್ಯಂಡ್ ಮೆಲ್ಟನ್ ಅಂತ ಕನ್ನಡ ಅನುವಾದ ಅದು ಆ ಪುಸ್ತಕವನ್ನು ಪಾಠ ಮಾಡ್ತಾಯಿದ್ದೆ ಚಂದ್ರಶೇಖರ ಶಾಸ್ತ್ರಿಗಳು ಇವರು ಕ್ಲಾಸ್ ಶುರುವಾಗೋತ್ತಿಗೆ ಹೋಗಿಲ್ಲ ಡಿ ವಿಜಿ ಒಂದು ಐದಾರು ನಿಮಿಷ ಲೇಟಾಗಿ ಹೋಗಿರ್ಬೇಕು ಕ್ಲಾಸಿಗೆ ಇವರು ಪಾಠ ಶುರು ಮಾಡಿಬಿಟ್ಟಿದ್ದಾರೆ ರಮೇಶ್ರು ಆಗೇನಾಯಿತು ಅಂದರೆ ಇವ್ರೊಳಗೆ ಹೋಗಿ ಬಾಗ್ಲತ್ತು ನಿಂತರೂ ಒಳಗೆ ಬರ್ಬೋದೇ ಅಂತ ಕೇಳಿರಬೇಕು ನಿಂದ ತಕ್ಷಣ ಇವ್ರ ಕಡೆ ತಿರ್ಗಿಬಿಟ್ಟು ಶಾಸ್ತ್ರಿಗಳು ಬಂದನಯ್ಯ ಮದನ ಕುಮಾರ ಅಂದ್ರಂತೆ ಬಂದನಯ್ಯ ಮದನ ಕುಮಾರ ಅಂದ್ರಂತೆ ್ ಚಂದ್ ಹೇಳ್ತಾರೆ ನನಗೆ ಕೊಂಚ ನಾಚಿಕೆ ಆಯಿತು ಎಲ್ಲರೂ ನಕ್ಕರು ಆದದ್ದೇನಪ್ಪ ಅಂದರೆ ಪಾಠ ನಡೆದಿದೆಯಲ್ಲ ಆ ಹೊತ್ತಲ್ಲಿ ಮದನ ಕುಮಾರರ ಪಾತ್ರ ಬರಬೇಕಲ್ಲಿ ಬರೆದಿದ್ದಾರೆ ಪಾಠದ ಕಥೆಯಲ್ಲಿ ಮದನ ಆ ಕ್ಷಣ ಪ್ರವೇಶ ಮಾಡಬೇಕಿತ್ತು ನಾನು ಅಷ್ಟು ಸರಿಯಾಗಿ ಅಲ್ಲಿ ಸೇರಿದೆ ಶಾಸ್ತ್ರಿಗಳು ಪುಸ್ತಕದಲ್ಲಿ ಹೆಸರನ್ನು ಹೇಳಿದರು ವಿದ್ಯಾರ್ಥಿಗಳು ನನಗೆ ಅನ್ವಯಿಸಿದರು ನನಗೆ ಅನ್ವಯಿಸಿದರು ಅದಕ್ಕೆ ಎಷ್ಟು ಚೆಂದ ಇದು ನೋಡಿ ಹಾಸ್ಯ ಎಷ್ಟು ಚೆಂದ ಹಾಸ್ಯ ಅಂದರೆ ಇದು ಬಹಳ ವರ್ಷ ಕಾಲ ಮನಸ್ಸಲ್ಲಿ ಉಳಿಯೋಂಥ ಹಾಸ್ಯ ಇದು ಮತ್ತೊಬ್ಬರ ಬಗ್ಗೆ ವ್ಯಂಗ್ಯ ಮಾಡಿದರೆ ಅದು ಹಾಸ್ಯ ಅಂತಾಗಿ ಭಾಳದಿಷ್ಟು ಉಳಿಯೋಲ್ಲ ಅದು ಈ ಜೋಕ್ಸ್ ಮರೆತು ಹೋಗುತ್ತೆ ನೋಡಿ ಇಂಥವು ಮನಸ್ಸಿಗೆ ಹದ ಕೊಡ್ತದೆ ಹೆಂಗಿದೆ ನೋಡಿ ಮಾತು ಡಿ ಹೇಳ್ತಾರೆ ನನಗೆ ಭಾಳ ಉಳುಕಿತ್ತು ಮನಸ್ಸಲ್ಲಿ ಏನು ಉಳುಕಿತ್ತು ಅಂದರೆ ಕಾರಣವೇನೆಂದರೆ ನಾನು ಓದಿನಲ್ಲಿ ಹೆಚ್ಚು ಗಮನವಿಲ್ಲದವನು ಸುಖ ಎಂದು ದುರ್ನಾಮ ನನಗೆ ಬಂದಿತ್ತು ದುರ್ನಾಮ ಬಂದಿತ್ತಂತೆ ಇವರಿಗೆ ಆರಾಮಾಗಿ ತಿಂಡಿ ಪೋತಾ ಓದಲ್ಲ ಬಿಡೋಲ್ಲ ಕಾಲ ಕಾಲ ಹರಣೆ ಮಾಡ್ತಾನೆ ಅಂತ ಹೆಸರಿತ್ತಂತೆ ಅದು ಅಲ್ಲದೆ ಶಾಸ್ತ್ರಿಗಳು ನಮ್ಮ ಮನೆಯ ಸಮಾಚಾರವನ್ನು ಚೆನ್ನಾಗಿ ಬಲ್ಲವರು ಮನೆಯೆಲ್ಲ ಗೊತ್ತಂದರೆ ತಂದೆ ತುಂಬ ಸ್ನೇಹಿತರು ಅವರು ನಮ್ಮನೆಯಲ್ಲಿ ಒಬ್ಬರಾಗಿದ್ದರು ಆದ್ದರಿಂದ ನನ್ನ ಚೇಷ್ಟೆಗಳನ್ನು ಬಲ್ಲವರು ಅದಕ್ಕೆ ಮದನ್ ಕುಮಾರ ಅಂದ್ರೇನು ಅಂತ ಇವ್ರು ಉಳುಕು ಮನಸ್ಸಲ್ಲಿ ತಮಾಷೆ ಏನಾಯ್ತಿದ್ದು ಹೋಗಿ ಮನೆಯಲ್ಲಿ ಹೇಳಿದರು ಡಿ ವಿ ಜಿ ಹಿಂಗಾಯ್ತು ಅಂತ ಮನೆಯಲ್ಲಿ ರಿಯಾಕ್ಷನ್ ಹೇಗಿರಬೇಕು ಅಯ್ಯೋ ಹಿಂಗೆ ಅಂದ್ರೆ ನಿಮ್ಮ ಮೇಸ್ಟ್ರು ಈಗಿನ ಕಾಲದಲ್ಲಾದ್ರೂ ಹಾಗೆ ಬರ್ತೀನಿ ಬಾ ಕಂಪ್ಲೇಂಟ್ ತೊಗೊಂಡೆ ಬರಬೇಕಾಗಿತ್ತು ಅವರೇನು ಮಾಡಿದರು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ನನಗೆ ಆದ ಅವಮಾನದಿಂದ ನನ್ನ ತಂದೆ ತಾತ ಅಜ್ಜಿ ಎಲ್ಲರೂ ತುಂಬ ಸಂತೋಷಪಟ್ಟರು ಎಲ್ಲರೂ ತುಂಬ ಸಂತೋಷಪಟ್ಟರು ಅಂತ ಸರಿ ಆಯಿತು ಅಂತ ಅಂದರೆ ಮೇಷ್ಟ್ರನ್ನ ಒಪ್ಪಿಟ್ಕೊಂಡು ಮಾತಾಡೋದಿದೆ ನೋಡಿ ಮೇಷ್ಟ್ಟ್ರು ಮಾಡ್ತಿರೋದು ನನ್ನ ಮಗನಿಗೆ ಒಳ್ಳೆಯದಕ್ಕೋಸ್ಕರ ಅಂತಿದ್ದಾಗ ಮೇಷ್ಟ್ರು ಪನಿಷ್ಮೆಂಟ್ ಕೊಟ್ರೆ ಸರಿ ನನಗೆ ನೆನಪಿದೆ ಸಣ್ಣವರಿದ್ದಾಗ ಮೇಸ್ಟ್ರಿಗೆ ಬಂದು ತಂದೆ ತಾಯಿ ಹೇಳೋರು ಹೊಡೀರಿ ಸರ್ ಬೇಕಾರೆ ಎರಡು ಹಿಂಗೆ ಚೆನ್ನಾಗಿ ಹಾಜಿ ತಗೊಂಬನ್ನಿ ಸರ್ ಅಂತ ಹೇಳೋರು ಅಂದರೆ ಆ ಪ್ರೀತಿಯಿಂದ ಆಗಿರುವಂಥದ್ದು ಇನ್ನೊಂದು ವಿಷಯ ಡಿ ವಿ ಜಿ ಹೇಳ್ತಾ ನಾನು ಬೆಳೆಸ್ಕೊಂಬಂದಿದ್ದೀನಿ ಅದು ನನ್ನ ಜೀವನದಲ್ಲಿ ಅಂತ ಚಂದ್ರಶೇಖರ ಶಾಸ್ತ್ರಿಗಳು ಇಟ್ಟುಕೊಂಡಿದ್ದ ಒಂದು ಪದ್ಧತಿಯನ್ನು ನಾನು ಇದುವರೆಗೂ ಸಾಕಷ್ಟು ಮಟ್ಟಿಗೆ ಪಾಲಿಸಿಕೊಂಡು ಬಂದಿದ್ದೇನೆ ಅಂತಾರೆ ಅದು ಯಾವುದು ಅಂತಂದರೆ ಎಷ್ಟು ಅವ್ರ ಬಾಯಿಂದ ಕೇಳಬೇಕಾದ್ರೆ ಎಷ್ಟು ಚೆಂದ ಬರ್ತಾರೆ ಇವರು ಹೆಡ್ ಮಾಸ್ಟರ್ ಅಲ್ಲ ಚಂದ್ರಶೇಖರ್ ಶಾಸ್ತ್ರಿಗಳು ಹೆಡ್ಮಾಷ್ಟ್ರಿಗೆ ಶಾಲೆ ನೋಡ್ಕೊಳ್ಳೋ ಜೊತೆಗೆ ಇನ್ನೊಂದು ಸಣ್ಣ ಕೆಲಸ ಇರ್ತಿತ್ತಂತೆ ಅದೇನಪ್ಪ ಅಂದರೆ ಸರ್ಕಾರದಿಂದ ಪುಸ್ತಕ ತರಿಸ್ಕೊಡ್ಬೇಕು ಮಕ್ಕಳಿಗೆಲ್ಲ ಆ ಪುಸ್ತಕದ ಬಂಡಲ್ ಬರೋದು ಆ ಬಂಡಲ್ ಬಿಚ್ಚಿ ಹುಡುಗರಿಗೆಲ್ಲ ಹಂಚಿ ಆ ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ ಕಳಿಸ್ಬೇಕು ಕಳಿಸಿದಾಗ ಸ್ವಲ್ಪ ಕಮಿಷನ್ ಇವ್ರಿಗೂ ಬರ್ತಿತ್ತು ಅದು ಮಾಡೋದಕ್ಕೆ ಸಾಧಿಲ್ವ ಖರ್ಚು ಅಂತ ಒಂದು ಎರಡೋ ರೂಪಾಯಿ ಕೊಡ್ತಿದ್ರಂತೆ ಅವ್ರು ಹೇಗೆ ಮಾಡ್ತಿದ್ರು ಅಂತ ಬರೀತಾರೆ ಚಂದ್ರಶೇಖರ ಶಾಸ್ತ್ರಿಗಳವರು ಹೀಗೆ ಆಗಾಗ ಸರ್ಕಾರದಿಂದ ಬುಕ್ ಡಿಪೋದಿಂದ ಪುಸ್ತಕ ತರಿಸುತ್ತಿದ್ದರು ಆ ಪುಸ್ತಕ ಬರಬೇಕು ಭಾಂಗಿಗಳು ಬಂದಾಗ ಭಾಂಗಿ ಅಂದರೆ ಬಂಡಲ್ ಆ ಪುಸ್ತಕದ ಬಂಡಲ್ ಬಂದಾಗ ಏನು ಮಾಡ್ತಿದ್ದರು ಅಂದರೆ ದಯವಿಟ್ಟು ಗಮನಿಸ್ಬೇಕು ಬಹಳ ಚೆಂದಾಗಿದೆ ಅದಕ್ಕೆ ಕಟ್ಟಿದ್ದ ದಾರವನ್ನು ಅವರು ಚಾಕುವಿನಿಂದಾಗಲಿ ಕತ್ತರಿಯಿಂದಾಗಲಿ ಕತ್ತರಿಸುತ್ತಿರಲಿಲ್ಲ ದಾರ ಎಂದೂ ಕತ್ತರಿಸೋಂಗಿಲ್ಲ ಅದನ್ನು ತರಗತಿಯಲ್ಲಿ ಪಾಠ ಹೇಳುತ್ತ ಪಾಠ ಹೇಳ್ಕೊಂಡೆ ಭಾಂಗಿ ಬಿಚ್ಚುವ ಕೆಲಸವನ್ನು ಮಾಡುವರು ಪಾಠ ಮಾಡಿಕೊಂಡೆ ಗಂಟು ಬಿಚ್ಚುತ್ತಾ ಇರೋದು ಅದು ಹೆಂಗಿದೆ ಬಾಯಿಯಿಂದ ಪಾಠ ಕೈ ಬೆರಳಿನಿಂದ ದಾರದ ಗಂಟು ಬಿಚ್ಚೋಣ ಎರಡೂ ಆಗ್ತಿರೋದು ತಾಳ್ಮೆಯಿಂದ ನಗು ನಗುತ್ತಾ ಬಿಚ್ಚುವರು ಕೆಲವು ಗಂಟುಗಳು ಬಹಳ ಕಷ್ಟ ಕೊಡುತ್ತಿದ್ದವು ಬಿಚ್ಚಿದ್ದಾದ ಮೇಲೆ ಏನು ಮಾಡಬೇಕು ಕಣ್ಮಂದು ಕಟ್ಟಿದಂಗೆ ನೋಡಿ ಬಿಚ್ಚಿದ್ದಾದ ಮೇಲೆ ಆ ಭಾಷೆ ನೋಡಿ ಆ ದಾರವನ್ನು ಎಡಗೈ ನಾಲ್ಕು ಬೆರಳುಗಳಿಗೂ ಸುತ್ತುವರು ನಾವು ಹಾಗೆ ತಾನೇ ಮಾಡೋದು ನಾಲ್ಕು ಬೆಳಗ್ಗೆ ಸುತ್ತದು ಆಮೇಲೆ ಆ ದಾರದ ಸುರುಳಿಯನ್ನು ಸುಲಭವಾಗಿ ಬಿಚ್ಚಲಾಗುವಂತೆ ಗಂಟು ಹಾಕಿ ಮೇಜಿನ ಮೇಲೆ ಇರಿಸಿಕೊಳ್ಳುವರು ದಾರ ಮುಂದೆ ನೆಕ್ಸ್ಟ್ ಕೆಲಸ ಬಳಿಕ ಪುಸ್ತಕದ ಭಾಂಗಿಗೆ ಸುತ್ತಿದ್ದ ಕಾಗದವನ್ನು ಜೋಪಾನವಾಗಿ ತೆಗೆದು ಕೊಂಚವೂ ಹರಿಯದಂತೆ ಮಡಿಚಿ ಭದ್ರವಾಗಿಡುವರು ಆ ಕಾಗದ ಕೂಡ ಮಚ್ಚಿಡೋರು ಬಂದ ಪುಸ್ತಕ ಯಾಕೆ ಇಡ್ತಿದ್ರು ಅಂತ ಬಂದ ಪುಸ್ತಕಗಳು ಗೊತ್ತಾದ ಕಾಲದೊಳಗಾಗಿ ಮಾರಾಟವಾಗದೆ ಶಿಲುಕುಳಿತು ಉಳ್ಕೊಂಡ್ಬಿಡೋದು ಹಾಗೇನೆ ಮಾರಾಟ ಆಗ್ತಿರಲಿಲ್ಲ ಅದನ್ನು ವಾಪಸ್ ಕಳಿಸ್ಬೇಕಲ್ಲ ಗೌರ್ಮೆಂಟ್ಗೆ ಅದಕ್ಕೇನು ಮಾಡ್ತಿದ್ರು ಅಂದರೆ ಶಾಸ್ತ್ರಿಗಳು ಅದೇ ಹಳೆಯ ಕಾಗದಲ್ಲಿ ಮತ್ತು ಅದೇ ಭಾಂಗಿ ಮಾಡಿ ಅದೇ ಹಳೆಯ ದಾರದಲ್ಲಿ ಸುತ್ತಿ ಸರ್ಕಾರಿ ಡಿಪೋಗೆ ವಾಪಸ್ ಕಳುಹಿಸೋರು ಕ್ಲಾಸಿನಲ್ಲಿದ್ದ ನನಗೆ ಇದೊಂದು ವಿನೋದ ಎಷ್ಟು ಚೆನ್ನಾಗಿರ್ತೇವೆ ಪಾಠ ಮಾಡಿಕೊಂಡೆ ಗಂಟು ಬಿಜ್ತಾ ಇದ್ದರೆ ಹುಡುಗ್ ರೀಲ್ ಕೇಳಬೇಕು ಅಂತ ನಾನು ಈಗ ಮಾಡರ್ನ್ ಟೆಕ್ನಾಲಜಿ ಆಫ್ ಟೀಚಿಂಗ್ ಹೇಳ್ತಿರ್ಬೇಕು ಹೇಳ್ತೀನಿ ವಿಜುವಲ್ ಎಫೆಕ್ಟ್ಸ್ ಆರ್ ಮೋರ್ ಪವರ್ಫುಲ್ ದ್ಯಾನ್ ಆಡಿಯೋ ಅಂತ ಹೇಳ್ತೀನಿ ಮಾತಾಡೋದು ಆಡಿಯೋ ಇಲ್ಲಿ ವಿಜುವಲ್ ನಡೀತಾ ಇತ್ತಲ್ಲ ಮಕ್ಕಳು ಬಹುಶಃ ಇದನ್ನೇ ಜಾಸ್ತಿ ಗಮನಿಸ್ತಿದ್ರು ಅನಿಸುತ್ತೆ ಬಟ್ ಅದು ಮಾಡಿಕೊಂಡು ಮಾಡ್ತಿದ್ರು ಕೆಲಸ ಯಾರೋ ಕೇಳಿದ್ರಂತೆ ಒಂದು ದಿನ ಯಾರೋ ಕೇಳಿದರು ಏನು ಹಳೆಯ ಕಾಗದ ಹಳೆಯ ದಾರ ಅದಕ್ಕೆ ಅಷ್ಟು ಮುತುವರ್ಜಿ ಅದಕ್ಕೆ ಮುತುವರ್ಜಿ ಕೊಡ್ತೀರಿ ಅಂತ ಕೇಳಿದರೆ ಉತ್ತರ ಹೇಳಿದ್ರಂತೆ ಗಾಂಧಿ ಶಾಸ್ತ್ರಿಗಳು ದಿವ್ಯ ಬುದ್ಧಿವಂತನೆಯೇನು ಅವರು ಕೊಡುವ ಎರಡು ರೂಪಾಯಿಯಲ್ಲಿ ಇದು ಕೆಂಟಾಣೆ ಖರ್ಚು ಮಾಡಿದರೆ ಏನು ಬರುತ್ತದೆ ಕೊಡದೆ ಎರಡು ರೂಪಾಯಿ ಅವರು ಅದರ ಎಂಟನೇ ದಾರ ಪೇಪರ್ ಖರ್ಚು ಮಾಡೋದು ನನಗೆ ನುಡಿತದೆ ಅಂತನವರಂತೆ ಕೊನೆಗೆ ಮಾತು ನಮಗೆ ಬುದ್ಧಿ ಅಂತ ಮಾತು ಇದು ನಮಗೆ ಆಗ ಜಿಪುಣುತನ ಎನಿಸುತ್ತಿತ್ತು ಆಗ ಜಿಪುಣುತನ ಅನಿಸುತ್ತಿತ್ತು ಅದು ಸತ್ಯವಂತಿಕೆ ಎಂದು ಈಗ ಅನ್ನಿಸುತ್ತಿದೆ ಸತ್ಯವಂತಿಕೆ ಅಂತ ಈಗ ಅನಿಸುತ್ತದೆ ಯಾಕೆಂದರೆ ಇಂಗ್ಲೀಷ್ನಲ್ಲಿ ವೇಸ್ಟ್ ನಾಟ್ ವಾಂಟ್ ನಾಟ್ ಅಂದರೆ ಪೋಲು ಮಾಡದಿದ್ದರೆ ತೀರ್ಪೆ ಎತ್ತೋದು ಅಂತ ಅದನ್ನು ಬುದ್ಧಿ ಮಾತು ಕಲಿತದ್ದು ಅಂದರೆ ಚಂದ್ರಶೇಖರ ಶಾಸ್ತ್ರಿಗಳು ಮಾ ಮೇಷ್ಟ್ರಲ್ಲಿ ಹೇಗಿದ್ದರು ಅಂದರೆ ಪ್ರತಿಯೊಂದು ಅನುಭವಪೂರ್ವಕವಾಗಿ ತೋರಿಸ್ತಾ ಇದ್ರು ಮಕ್ಕಳಿಗೆ ಕಲಿಕೆ ಅನ್ನೋದು ಬರೀ ಬೋರ್ಡ್ ಮೇಲೆ ಮಾತ್ರ ಇರಲಿಲ್ಲ ಅದು ಹೇಗೆ ಕಲಿಸಿದರು ಅಂತ ಬರೀತಾರೆ ಇನ್ನು ಮುಂದಿನ ಭಾಗ ತುಂಬ ಸ್ವಾರಸ್ಯವಾಗಿರುವಂಥದ್ದು ಮುಳುಭಾಗಲೇ ಇರುವಂಥ ಹಲವರು ಮಾಧುವ ಮಹನೀಯರು ಅಂತ ಈ ಮಾಧವರು ಸ್ಮಾರತರಿಗೆ ಸ್ವಲ್ಪ ಪ್ರಾಬ್ಲಮ್ ಮೊದಲಿಂದ ಇದ್ದಿದೆ ಇಲ್ಲೇನಾಯಿತು ಅಂತ ಬರೀತಾರೆ ಭಾಳ ಚಂದ ಬರೀತಾರೆ ಮುಳುಬಾಗಿಲಿನಲ್ಲಿ ಮಾಧುವ ಬ್ರಾಹ್ಮಣ ಮಂಡಳಿ ದೊಡ್ಡದಾಗಿತ್ತು ಮೇಲಿನ ಅಗ್ರಹಾರ ಕೆಳಗಿನ ಅಗ್ರಹಾರ ಅಂತ ಎರಡು ಭಾಗ ಎರಡೂ ಸೇರಿ ಒಂದು ಇನ್ನೂರೈವತ್ತು ಮುನ್ನೂರು ಮನೆ ಇರಬೇಕು ಆ ಮನೆಗಳೆಲ್ಲರೂ ಎಲ್ಲ ಮಾಧ್ವಶಾಸ್ತ್ರ ಸಂಪನ್ನರೆಲ್ಲರೂ ಪ್ರತಿಯೊಂದು ಮನೆಯಲ್ಲೂ ಪಾಠ ಆಗೋದಂತೆ ಪ್ರತಿಯೊಂದು ಮನೆಯಲ್ಲೂ ಪಾಠ ಆಗ್ತಿರೋದು ಇದರಲ್ಲಿ ಮುಖ್ಯವಾದವರು ಯಾರು ಅಂತ ಕೆಲವರು ಹೆಸರು ಕೊಡ್ತಾರೆ ಶ್ರೀಪಾದರಾಯರ ಮಠದ ಸ್ವಾಮಿಗಳು ಎಷ್ಟು ಬರೀತಾರೆ ಅದನ್ನು ತೊಗೊಳ್ಳಿಲ್ಲ ಎಲ್ಲ ಭಾಗಗಳನ್ನು ತುಂಬ ಜಾಸ್ತಿ ಆಗ್ತದೆ ಅಂತ ಅದರಲ್ಲಿ ಸ್ವಾಮಿಗಳಾದವರು ಡಿ ಡಿವಿಜಿ ಜಿ ಮನೆಗೆ ಬಂದು ಸಂಸ್ಕೃತ ಪಾಠ ಕಲಿಸ್ ಹೋಗಿದ್ದಾರೆ ಮನೆಗೆ ಮುಂದೆ ಆದವರು ಅಷ್ಟು ಗೌರವ ಅವ್ರ ಬಗ್ಗೆ ಶ್ರೀಪಾದರಾಯರ ಮಠದ ಬಗ್ಗೆ ಸ್ವಾಮಿಗಳ ಬಗ್ಗೆ ಶ್ರೀಪಾದರಾಯರ ಮಠದ ಸ್ವಾಮಿಗಳು ವ್ಯಾಸರಾಯ ಮಠದ ಅಪ್ಪಣಾಚಾರ್ಯರು ಅವರೂರು ನರಹರಿರಾಯರು ರಾಘವೇಂದ್ರಾಚಾರ್ಯರು ಮಧ್ವಾಚಾರ್ಯರು ಹೆಬಣಿ ಶೇಷಾರಾಚಾರ್ಯರು ರಾಮಣ್ಣಾಚಾರ್ಯ ಈಗ ಮುಂತಾದವರ ಜನ ಹೆಸರು ಹೇಳ್ತಾರೆ ಪ್ರಮುಖರಾದವರು ಇವರು ಅಂದರೆ ಗಟ್ಟಿ ವೇದದ ಚೆನ್ನಾಗಿ ಓದ್ಕೊಂಡಂಥವ್ರು ಅದರಲ್ಲಿ ಅವರೂರು ಸಹೋದರರು ಅಂತ ಇಬ್ಬರು ನರಿಹರಿ ಆಚಾರ್ಯರು ರಾಘವೇಂದ್ರ ಆಚಾರ್ಯರು ಅಂತ ಅಣ್ಣತಮ್ಮ ದೊಡ್ಡ ಮನೆ ಅಂತೆ ಮಣ್ಣಿನ ಮಾಳಿಗೆ ಮನೆ ಅಣ್ಣ ತಮ್ಮ ಕೂಡ ಇರೋರು ವೇದ ಪಾಠ ಹುಡುಗರು ಬರೋರು ಸಾಕಷ್ಟು ಜನ ಎರಡು ದೊಡ್ಡ ದೊಡ್ಡ ಹಜಾರಗಳಲ್ಲಿ ಅಣ್ಣ ಒಂದು ತಮ್ಮ ಒಂದು ಪಾಠ ಮಾಡೋದು ಆರೆಂಟು ಜನ ಹುಡುಗರಲ್ಲಿ ಆರೆಂಟು ಜನ ಹುಡುಗರಲ್ಲಿ ಪಾಠ ಮಾಡೋರಂತೆ ತರ್ಕ ವೇದ ಅಂತ ಎರಡು ಗಟ್ಟಿಗಳು ಅದನ್ನು ಚೆನ್ನಾಗಿ ಪಾಠ ಮಾಡ್ತಿದ್ರಂತೆ ಈ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಬೇರೆ ಭಾಷೆಯಲ್ಲಿ ಹೇಳಿದರೆ ಮನಸ್ಸಿಗೆ ಕಿರಿಕಿರಿ ಆಗಬೇಕು ಅಂತ ಮಾತನ್ನು ಎಷ್ಟು ಸುಲಭವಾದ ಹಾಸ್ಯದಲ್ಲಿ ಮನಸ್ಸು ಮುಟ್ಟಿಸ್ತಾರೆ ಡಿ ವಿ ಜಿ ಏನಾಯಿತು ಅವರು ಪ್ರತಿಯೊಬ್ಬರ ಮನೆ ಹೇಳ್ಬೇಕಾದ್ರೆ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆ ಕ್ಲಾಸು ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆವರೆಗೂ ಈ ಪಾಠ ಆಗೋದು ಸಂಸ್ಕೃತ ಪಾಠ ಆಗೋದು ಉಳಿದ ಟೈಮಲ್ಲಿ ತಮ್ಮ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೋತಾ ಇದ್ರು ಇವರ ಮನೆ ಮೇಲೆ ಈ ಅವರೂರು ನರಹರಿ ಆಚಾರ್ಯರ ಮನೆ ಮೇಲೆ ಮಳಿಗೆ ಮೇಲೆ ಒಂದು ಶ್ವೇತ ಛತ್ರಿ ಇತ್ತಂತೆ ಗೊತ್ತಲ್ಲ ಶ್ವೇತ ಛತ್ರಿ ಅಂದರೆ ಒಂದು ಬಿಳಿ ಕೊಡೆಯದ ಹಾಗೆ ಅದೆಲ್ಲ ಗೌರವದ ಸೂಚಕ ಅದು ಅದ ಮೇಲೆ ಇರುವಂಥದ್ದು ಮರ್ಯಾದೆ ಸೂಚಕ ಅದು ಮೇಲೆ ಇತ್ತಂತೆ ಅದನ್ನು ನೋಡಿ ಡಿ ವಿ ಜಿ ಏನು ಮಾಡಿದರು ಅಂದರೆ ನರಹಾಚಾರ್ಯ ನರಹರಿ ಆಚಾರ್ಯರ ಮಗ ವ್ಯಾಸಾಚಾರ್ಯರು ಅಂತ ಡಿ ವಿ ಜಿಕ್ಕಿಂತ ಒಂದು ಎರಡು ವರ್ಷ ದೊಡ್ಡವರವರು ಅವ್ರನ್ನ ಕೇಳಿದ್ರಂತೆ ಅದೇನು ಛತ್ರಿ ಅದು ಅಲ್ಲಿ ಯಾಕಿದೆ ಅಂತ ಮಾತು ನೋಡಿ ಎಷ್ಟು ಚೆಂದ ಇದೆ ಅದು ಆ ಮಾತನ್ನು ಗಮನಿಸ್ಬೇಕು ಇದರಲ್ಲಿ ಹಾಸ್ಯ ಇದೆ ದುರಂತ ಇದೆ ವಾಸ್ತವಿಕ ಚಿತ್ರಣ ಇದೆ ಒಂದು ಸಾಲಲ್ಲೆಲ್ಲ ಇದೆ ಆ ಹುಡುಗ ಹೇಳ್ತಾರೆ ವ್ಯಾಸಾಚಾರ್ಯರು ಹೇಳ್ತಾರೆ ಡಿವಿಜಿಗೆ ನಮ್ಮ ತಾತಂದ್ಯೋ ಯಾರೋ ಪೂರ್ವಿಕರು ಪ್ರಚಂಡ ವಿದ್ವಾಂಸರಾಗಿದ್ದರಂತೆ ಈ ಮಾತು ಗಮನಿಸಬೇಕು ನಮ್ಮ ತಾತಂದ್ರೋ ಯಾರೋ ಪೂರ್ವಿಕರು ಪ್ರಚಂಡ ವಿದ್ವಾಂಸರಾಗಿದ್ದರಂತೆ ಉತ್ತರಾದಿಮಠ ಸ್ವಾಮಿಗಳೋ ಯಾರೋ ಮೇನಾದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿದ್ರಂತೆ ಆಗ ಇದನ್ನು ಗೌರವಾರ್ಥವಾಗಿ ಕೊಟ್ಟರಂತೆ ಅದಕ್ಕೆ ನಾವೇನು ಮಾಡಬೇಕು ಈ ಪದಾರ್ಥಕ್ಕೆ ನಮ್ಮ ಮನೆಯಲ್ಲಿ ಸ್ಥಳವಿಲ್ಲ ಆದ್ದರಿಂದ ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ ಇದನ್ನು ಓದಿದಾಗ ಏನು ಗೊತ್ತಾ ಒಂದು ಕಾಲದಲ್ಲಿ ಯಾವುದು ಒಂದು ಮರ್ಯಾದೆ ದ್ಯೋತಕ ಆಗಿತ್ತೋ ಸಂಭ್ರಮದ ದ್ಯೋತಕ ಆಗಿತ್ತೋ ಇವತ್ತು ಅಲ್ಲಿ ಕಟ್ಟಿದ್ದಾರೆ ಅದನ್ನು ಅದು ಅಲ್ಲದೆ ಅಂಥ ಪಂಡಿತರು ಯಾರಿದ್ರು ಅಂತ ನೆನಪಿಡೋ ಗೋಜಿಗೆ ಹೋಗಿಲ್ಲ ಮನೆತನ ನೋಡಿ ಮಾತು ನಮ್ಮ ತಾತಂದ್ರೋ ಯಾರೋ ಸನ್ಮಾನ ಮಾಡಿದವರು ಯಾರು ಮಾಡಿಸ್ಕೊಂಡು ಅವರು ಗೊತ್ತಿಲ್ಲ ಮಾಡಿದವರು ಯಾರು ಉತ್ತರಾದಮಠಿ ಸ್ವಾಮಿಗಳು ಯಾರೋ ಸನ್ಮಾನ ಮಾಡಿದ್ರಂತೆ ಗೌರವಾರ್ಥವಾಗಿ ಶ್ವೇತಛತ್ರಿ ಕೊಡೋದಂದ್ರೆ ಸಣ್ಣದಲ್ಲ ಅದು ಊರಲ್ಲಿ ಮೇನಾದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿ ಶ್ವೇತಛತ್ರ ಕೊಟ್ಟರು ಅಂದರೆ ಮಹಾನ್ ವಿದ್ವಾಂಸರೇ ಅವರು ಅಂದರೆ ಆ ವಿದ್ವಾಂಸರು ನಮ್ಮ ಪರಂಪರೆಗೆ ಸೇರಿದವರು ಅಂತವ್ರ ಹೆಸರು ನೆನಪಿಟ್ಟುಗಳು ಪ್ರಸಂಗ ಬಂದಿಲ್ಲ ಆ ಶ್ವೇತ ಛತ್ರ ಎದಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ ಕೊನೆಗೆ ಬಂದದ್ದೇನು ಅಂದರೆ ನಮ್ಮ ಮನೇಲಿ ಸ್ಥಳ ಇಲ್ಲ ಅಲ್ಲಿ ಕಟ್ಟಿದ್ದಾರೆ ಅಂತ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಹಿಂಗಾಗ್ತದೆ ಯಾವ ಸಮಾಜ ತನ್ನ ಪರಂಪರೆಯನ್ನು ನೆನಪಿಡೋದಿಲ್ವೋ ಆ ಸಮಾಜ ಉಳಿಯೋದಿಲ್ಲ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ದೇಶಕ್ಕೆ ಯಾಕೆ ಈ ಪರಿಸ್ಥಿತಿ ಬಂತು ಅಂದರೆ ನಾವು ಹಿಂದಿನದನ್ನು ಮರೆತೇವು ಅಂತ ನಮ್ಮ ಪರಂಪರೆಯನ್ನು ಮರೆತೀವಿ ನಮ್ಮ ಹಿರಿಯರು ಏನು ಮಾಡಿದ್ರು ಏನೂ ಮಾಡಲಿಲ್ಲ ಪ್ರಯೋಜನ ಇಲ್ಲದವರು ಅಂತಂದ್ವಿ ಹಿಂದಿನದಲ್ಲ ಅಲ್ಲುಗಳಿದ್ವಿ ಅಲ್ಲಿಗಳದು ಅವ್ರು ಮಾಡದ ಸಾಧನೆಯನ್ನು ಮುಟ್ಟೋದಂತೂ ಹೋಗಲಿ ಅದು ನೆನೆಸ್ಕೊಳ್ಳೋ ಅಂತ ಪು ಅವಧಾನ ನಮಗಿಲ್ಲ ಈಗ ಅದರಿಂದ ಈ ಪರಿಸ್ಥಿತಿ ಬಂದಿದ್ದೀವಿ ಅಂತ ಆ ಮಾತನ್ನು ಹಾಸ್ಯ ರೂಪದಲ್ಲಿ ಹೇಳಿದಾಗ ಎಷ್ಟು ಕಣ್ಣಿಗೆ ಮುಟ್ಟು ಹಾಕಿ ಧ್ವನಿಪೂರ್ಣವಾಗಿ ಡಿ ಹೇಳ್ತಾರೆ ನೋಡಿ ಯಾರೋ ಹಿರಿಯರಿಗೆ ಯಾರೋ ಸನ್ಮಾನ ಮಾಡಿದ್ರಂತೆ ಅದಲ್ಲಿದೆ ಕಟ್ಟಿದ್ದಾರೆ ಅಂತ ಇದು ಒಂದು ವಾಸ್ತವದ ಚಿತ್ರಣ ನಮ್ಮ ತಾತ ಹೇಳೋರು ಬರೋ ಅಂತ ಹೇಳ್ತಿದ್ರು ನಮ್ಮ ಸಮ ನಮ್ಮ ಸಂಬಂಧ ನಮ್ಮ ಕುಟುಂಬ ಅಂದರೆ ಹೇಗೆ ಗೊತ್ತೇನು ನಮ್ಮ ಮನೆತನ ಅಂದರೆ ನಮ್ಮ ಅಜ್ಜ ಆನೆ ಮೇಲೆ ಓಡಾಡ್ತಾ ಇದ್ರು ನಮ್ಮಪ್ಪ ಕುದ್ರೆ ಬಿಟ್ಟೆ ಕೆಳಗಿಳಿಲಿಲ್ಲ ಹೌದಪ್ಪ ನಿನ್ನ ಹಣೆ ಬಾರ ಏನು ಹಕ್ಕುಳಿಗೆ ಖಾಲಿಗೆ ಚಪ್ಪಲಿ ಇಲ್ಲ ಅಂತ ಅಜ್ಜ ಆನೆ ಮೇಲೆ ಓಡಾಡ್ತಿರಬೇಕು ಅಪ್ಪ ಕುದುರೆ ಮೇಲೆ ಓಡಾಡ್ತಾ ಇದ್ರು ಇನ್ನು ಖಾಲಿಗೆ ಚಪ್ಪಲಿ ಇಲ್ಲ ನನ್ನ ಪರಿಸ್ಥಿತಿ ಏನಾಗಿದೆ ಈ ಪರಿಸ್ಥಿತಿ ಆದು ಹೇಳ್ತಾರೆ ಮುಂದೆ ಈ ಮಾಧು ಬ್ರಾಹ್ಮಣರಿಗೆ ಬರುವಂಥವು ಇನ್ಕಮ್ ಎಲ್ಲಿ ಆದಾಯ ಎಲ್ಲಿ ಅಂತಂದರೆ ಹೇಳಿದ ಜಮೀನು ಕೊಟ್ಟಿದ್ದು ಯಾರು ಮಹಾರಾಜ ಅಂತಿದೆ ಜಮೀನಿಂದ ಬಂದಂಥ ದವಸಧಾನ್ಯಗಳನ್ನು ಮಾರಿಕೊಂಡು ಅದು ಬಂದರೆ ನಗದು ಬರಬೇಕು ನಗದು ಬರೋದು ಅದರಿಂದಾನೆ ಇಲ್ದೇ ಹೋದರೆ ಕಾಳು ಬರಬೇಕಷ್ಟು ಇದ್ರ ಜೊತೆ ಇನ್ನೊಂದು ವರಮಾನ ಸೇರ್ಕೊಂಡಿತ್ತು ಅಂತ ಡಿ ವಿಜಿ ಬರೀತಾರೆ ಬಹಳ ಚೆನ್ನಾಗಿದೆ ಅದು ಒಂದು ವರಮಾನ ಇನ್ನೊಂದು ಸೇರ್ಕೊಂಡಿತು ಅದು ಯಾವ ವರಮಾನ ಅಂದರೆ ಶ್ರೀಮನ್ ಮಧ್ವ ಸಿದ್ಧಾಂತೋನ್ನ ಸಿದ್ಧಾಂತೋನ್ನಾಹಿನಿ ಸಭೆ ಶ್ರೀಮನ್ ಮಧ್ವ ಸಿದ್ಧಾಂತೋನ್ನಾಹಿನಿ ಸಭೆ ಅಂತ ಒಂದು ಸಭೆ ಮಾಡಿದ್ರು ಅದು ಪ್ರತಿ ವರ್ಷ ತಿರುಪತಿ ಪಕ್ಕದಲ್ಲಿ ತಿರುಚಾನೂರಿನಲ್ಲಿ ಕೊಡ್ತಿತ್ತಂತೆ ತಿರುಚಾನೂರಿನಲ್ಲಿ ಕೊಡೋದು ಆ ಸಭೆಗೆ ಕೊಡೋದು ಯಾರೊಬ್ಬರು ಪಾಪ ದಾನಿಗಳು ಒಂದು ದೊಡ್ಡ ಮಾಡಿ ವ್ಯವಸ್ಥೆ ಮಾಡಿದರು ಈ ಸಭೆ ವರ್ಷಕ್ಕೊಮ್ಮೆ ಭೇಟಿಯಾದಾಗ ಎಲ್ಲ ಮಾಧ್ಯಮ ಮಟ್ಟದ ದೊಡ್ಡ ದೊಡ್ಡ ಮಹಾಮಹಾ ಆಚಾರ್ಯರು ಯಾರಿದ್ದರೂ ಅಲ್ಲಿ ಹೋಗಬೇಕು ತಮ್ಮ ಶಿಷ್ಯರನ್ನು ಕರ್ಕೊಂಡು ಹೋಗೋರು ಅಲ್ಲಿ ಪರೀಕ್ಷೆ ಆಗೋದು ಅದು ಹೇಗಿರ್ತಿತ್ತು ಅಂದರೆ ವರ್ಷಕ್ಕೊಂದು ದೊಡ್ಡ ಸಮ್ಮೇಳನ ಅದು ಗುರುಗಳು ಶಿಷ್ಯರೆಲ್ಲ ಹೋಗಿ ಆ ಬಂದಂತಹ ಗುರುಗಳೊಳಗೆ ಅತ್ಯಂತ ಸಮರ್ಥರಾದವರು ಯಾರಿದ್ದಾರೆ ಅವ್ರನ್ನ ಆರಿಸಿ ಒಂದು ಐದಾರು ಜನ ಸೇರಿಸಿ ಒಂದು ಪರೀಕ್ಷಾ ಮಂಡಳಿಯಂತೆ ಮಾಡೋರು ಆ ಪರೀಕ್ಷಕ ಮಂಡಳಿ ಏನು ಮಾಡೋದು ಈ ಹುಡುಗರಿಗೆಲ್ಲ ಪರೀಕ್ಷೆ ಆ ಪರೀಕ್ಷೆ ಮುಗಿದ ಮೇಲೆ ಗುರುಗಳಿಗೆ ಶಿಷ್ಯರಿಗೆ ಸಂಭಾವನೆ ಕೊಡೋದು ಒಂದು ರೀತಿ ದುಡ್ಡು ಮುಟ್ಟಿಸ್ಬೇಕು ಅಂತ ಸಂಭಾವನೆ ನಗದು ರೂಪದಲ್ಲೇ ಇರ್ತಾ ಇತ್ತಂತೆ ಇದಲ್ಲದೆ ಇನ್ನೂ ಹೆಚ್ಚಿಗೆ ಹೆಚ್ಚು ಪ್ರದರ್ಶನ ಮಾಡಿದರೆ ವಿದ್ವತ್ ಪ್ರದರ್ಶನ ಮಾಡಿದರೆ ಅವರಿಗೆ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಬೆಳ್ಳಿ ಥಾಲಿ ಬೆಳ್ಳಿ ಗಂಟೆ ಅಂದರೆ ದೇವಪೂಜೆಗೆ ಏನೇನು ಬೇಕೋ ಪರಿಕರಗಳನ್ನೆಲ್ಲ ಬೆಳ್ಳಿ ಸಾಮಾನೆಲ್ಲ ಕೊಡ್ತಾ ಇದ್ದೀರಂತೆ ಈ ರೀತಿಯಿಂದ ಅನುಕೂಲ ಆಗಲಿ ಬ್ರಾಹ್ಮಣರಿಗೆ ಅಂತ ಇದೊಂದು ವರಮಾನ ಸೇರ್ಕೊಂಡಿತ್ತಂತೆ ಈಗ ಊರು ಊರಿಂದ ಹೋಗಿ ಹೋಗ್ತಿದ್ರು ಒಟ್ಟಿನ ಮೇಲೆ ಇವರಿಗೆ ವರ್ಷಕ್ಕೊಂದು ಆದಾಯ ಬರೋ ಹಾಗೆ ಒಂದು ಏನೋ ವ್ಯವಸ್ಥೆ ಆಗಿತ್ತು ಆಗೊಂದು ವಿನೋದ ಪ್ರಸಂಗ ಆಯಿತು ಅಂತ ಬರೀತಾರೆ ಡಿ ಇಲ್ಲಿಂದ ಒಬ್ಬರು ಹೋದರು ಮುಳುಬಾಗಿಲಿನಿಂದ ತಿರುಪತಿ ಸಭೆಗೆ ಹೋಗುತ್ತಿದ್ದ ಮಹಾವಿದ್ವಾಂಸರುಗಳಲ್ಲಿ ಶ್ರೀ ವ್ಯಾಸರಾಯ ಮಠದ ಅಪಣಾಚಾರ್ಯರು ಒಬ್ಬರು ಅಪಣಾಚಾರ್ಯರು ಅಂತ ಅವರನ್ನು ಜನ ಬಾಯಿ ತಿರುಗದೆ ಸರಿಯಾಗಿ ಉಚ್ಚಾರ ಮಾಡಕ್ಕೆ ಬರದೆ ಅಪ್ಪಳಾಚಾರ್ಯರು ಹಪ್ಪಳಾಚಾರ್ಯರು ಅಂತೂ ಕೂಡ ಕರೀತಿದ್ರು ಅಂತ ಇದು ಕೀಟ್ಲೆ ಮಾಡೋ ಸ್ವಭಾವ ಕೊನೆಯವರೆಗಿತ್ತು ಡಿ ಬಿ ಸರಿಯಾಗಿ ಹುಡುಕಿ ಕಟ್ಬಿಟ್ಟು ಕೀಟ್ಲೆ ಮಾಡೋರು ಅವತ್ತಿಗೆ ಅಪಣಾಚಾರ್ಯರು ಪಾಂಡಿತ್ಯದಿಂದಲೂ ಚಾರಿತ್ರ್ಯದಿಂದಲೂ ಗೌರವ ಪಡೆದಿದ್ದವರು ಶಿಷ್ಯ ಸಂಪತ್ತು ಸಾಕಷ್ಟಿತ್ತಂತೆ ಒಂದು ವರ್ಷ ಸಭೆಗೆ ಹೋದರು ಅಪಣಾಚಾರ್ಯರು ಅಲ್ಲಿ ಕಾರ್ಯಕರ್ತರಿವರು ತುಂಬ ಮೆಚ್ಚುಕೊಂಡರು ಪಾಂಡಿತ್ಯಕ್ಕೆ ಏನು ಕೊಟ್ಟರು ಅಂತ ಹೇಳ್ತಾರೆ ಬಹುವಾಗ ಗೌರವಿಸಿ ಒಂದು ಬೆಳ್ಳಿಯ ದೀಪಸ್ತಂಭ ಒಂದು ಬೆಳ್ಳಿಯ ತಂಬಿಗೆ ಶಾಲು ಇವನ್ನೆಲ್ಲ ಬಹುಮಾನವಾಗಿ ಕೊಟ್ಟಿದ್ದರು ಅಪಣಾಚಾರ್ಯರು ಈ ಬೆಲೆಯುಳ್ಳ ಸಾಮಾನುಗಳನ್ನು ಅದರ ಜೊತೆಗೆ ತಮ್ಮ ಶಿಷ್ಯರಿಗೂ ಬಂದಿದ್ದ ದ್ರವ್ಯವನ್ನು ತಮ್ಮ ಸ್ವಂತ ದೇವರ ಪೆಟ್ಟಿಗೆಯ ವಸ್ತುವನ್ನು ಒಂದೇ ಚೀಲದಲ್ಲಿ ಹಾಕಿದ್ದಾರೆ ಅವಾಗೆಲ್ಲ ಗುರುಗಳು ಹೊತ್ಕೋತಿರಲಿಲ್ಲ ಶಿಷ್ಯರಿರ್ತಾ ಇದ್ದಾರಲ್ಲ ಹೊತ್ಕೊಳ್ಳೋದಕ್ಕೆ ಒಂದು ಮೂಟಿ ಕಟ್ಟಿ ಒಂದು ಗೋಣಿ ಚೀಲದಲ್ಲಿ ಭದ್ರಪಡಿಸಿದ್ದರು ಆ ರಾತ್ರಿ ಅವರ ಪ್ರಯಾಣ ತಮ್ಮೂರಿಯ ಆ ಕಾಲದಲ್ಲಿ ಅಂದರೆ ಈಗ ಎಪ್ಪತ್ತು ಎಪ್ಪತ್ತು ವರ್ಷಗಳ ಹಿಂದೆ ತಿರುಪತಿಯಿಂದ ಬೌರಿಂಗ್ಪೇಟೆಗೆ ಬರುವ ರೈಲು ದಾರಿಯಲ್ಲಿ ರೇಣಿಗುಂಟ ಎಂಬ ಜಂಕ್ಷನ್ ಇತ್ತು ಈಗೂ ಇದೆ ರೇಣಿಗುಂಟ ಅಲ್ಲಿ ಗಾಡಿ ಬದಲಾಯಿಸಿ ಬೌರಿಂಗ್ಪೇಟೆಗೆ ಬರಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಬದಲಾಯಿಸಬೇಕು ಟ್ರೈನು ಮಾರನೇ ದಿನ ಕಾಲು ನಡಿಗೆಯಿಂದ ಬಂದರು ಅವರು ಬಂದಿರುವ ದಿವಸ ಗೊತ್ತಾದ ತಕ್ಷಣ ಸಾಕಷ್ಟು ಜನ ಬಂದು ಶಿಷ್ಯಾಭಿಮಾನಿಗಳು ಇಷ್ಟು ಮಿತ್ರರು ಎಲ್ಲ ಸೇರಿಕೊಂಡು ಮನೆ ಹತ್ತಿರ ಬಂದರಂತೆ ನಮ್ಮ ಆಚಾರ್ಯರಿಗೆ ಏನೇನು ಬಹುಮಾನ ಬಂತು ಅದು ಎರಡು ರೀತಿಯಿಂದ ಕೇಳುವಂಥದ್ದು ಅಭಿಮಾನದಿಂದ ಏನೇನು ಸೆಕೆಂಡ್ಲಿ ಇಷ್ಟೊಂದು ಸಂಪಾದಿಸಬೇಕಾದ್ರೆ ನಮ್ಮ ವಿದ್ವಾರ್ಥಿ ಎಷ್ಟಿರ್ಬೇಕು ನಮ್ಮ ಗುರುಗಳದು ಅಂತ ಸಂತೋಷ ಪಡೋದು ಎಲ್ಲ ಬಂದು ಸೇರಿಕೊಂಡ್ರಂತೆ ಶಿಷ್ಯರಿಗೆ ಎಷ್ಟೆಷ್ಟು ಸಂಭಾವನೆ ಇದನ್ನು ತಿಳಿದುಕೊಳ್ಳೋರು ಎಲ್ಲರಿಗೂ ಆತುರ ಆಗ ಆಚಾರ್ಯರು ಗಮ್ಮತ್ತಿಂದ ಅವರ ಮನೆಯ ಜಗುಲಿ ಮೇಲೆ ಕುಳಿತು ತಮ್ಮ ಮುಖ್ಯ ಶಿಷ್ಯನನ್ನು ಕರೆದು ಎಲ್ಲ ಆ ಚೀಲ ಬಿಚ್ಚಿ ಎಲ್ರಿಗೂ ತೋರಿಸೋ ಆ ಚೀಲ ಬಿಚ್ಚಿ ಎಲ್ರಿಗೂ ತೋರಿಸೋ ಅಂದರು ಶಿಷ್ಯನು ಅಪ್ಪಣೆಯಾದಂತೆ ಗೋಣಿ ಚೀಲದ ಗಂಟನ್ನು ತೆಗೆದ ಅದರೊಳಗಿದ್ದದ್ದೇನು ಅಂತ ಹೊರಕ್ಕೆ ಹೊರಟಿತು ಒಬ್ಬ ದಾಸಯ್ಯನ ಗರುಡಗಂಬ ಒಬ್ಬ ದಾಸಯ್ಯನ ಗರುಡಗಂಬ ಒಂದು ಮೊಸುರೆಯ ಮಡಿಕೆ ಒಂದು ಜಾಗಟೆ ಮತ್ತು ಜಾಗಟೆ ಕೋಲು ಕೊಳೆತ ತೆಂಗಿನಕಾಯಿ ಚೂರುಗಳು ಇತ್ಯಾದಿ ಬೆಳ್ಳಿಯ ಸಾಮಾನಾಗಲಿ ಹಣ ಹಣವಾಗಲಿ ಏನೂ ಕಾಣಿಸಲಿಲ್ಲ ಇವರು ದೇವರ ಪೆಟ್ಟಿಗೆನೂ ಹೋಗಿದ್ರ ಜೊತೆ ಎಲ್ಲರಿಗೂ ಆಶ್ಚರ್ಯವಾದದ್ದು ಸ್ವಾಭಾವಿಕ ತಾನೇ ಮುಖ ಜೋಲು ಬಿತ್ತು ಆಚಾರ್ಯರು ಹತ್ತು ನಿಮಿಷ ಮೌನವಾಗಿ ಚಿಂತಿಸಿದರು ಆಮೇಲೆ ಹೇಳಿದರು ಎಲ್ಲ ನಾವು ಕುಳಿತಿದ್ದ ರೈಲು ಡಬ್ಬಿಯಾಗಿ ಒಬ್ಬ ನಾಮ ಹಾಕಿ ದಾಸಯ್ಯ ಕುಳಿತಿದ್ದ ಹೌದಲ್ಲೋ ಕೂಲ್ತ ರೈತ ಲಬ್ಬಿಯೊಳಗೆ ಒಬ್ಬ ನಾಮ ಹಾಕಿ ದಾಸಯ್ಯ ಕೂತಿದ್ದ ಹೌದಲ್ಲೋ ಹೌದು ಹೌದು ಅಂದ್ರೆ ಅಂತೆಲ್ಲರು ಹೌದು ಹೌದು ಅಂದರು ನೀವು ನಮ್ಮ ಚೀಲ ತೋರೋದು ಬಿಟ್ಟು ಟೌನ್ ಚೀಲ ತಂದಿದ್ದೀರೆಂದು ತೋರ್ತದೆ ತರ್ಕಶಾಸ್ತ್ರ ಪಂಡಿತರ್ತಾನೆ ಅವರು ನಮ್ಮ ಚೀಲ ಬಿಟ್ಟು ಟೌನ್ ಚೀಲ ತಂದಿದ್ದೀರಿ ಅನಿಸುತ್ತೆ ಅಂದ್ರಂತೆ ಹಂಗಿದ್ರು ಇದ್ದೀತು ಅಂದ್ರೆ ಶಿಷ್ಯರು ಅರ್ಧರಾತ್ರಿಯಾಗೆ ನಿದ್ದಣ್ಣಲ್ಲಿ ಒಂದಕ್ಕೊಂದು ಭ್ರಮಿಸಿ ಹೀಗೆ ತಪ್ಪು ಆಗಿದ್ದರೂ ಆಗಿರಬೇಕು ಅದು ತರ್ಕವಾಗಿ ಹೇಳಿದ್ದು ಅದಕ್ಕೆ ಅವರು ಹೇಳಿದ್ರಂತೆ ಆ ದಾಸಯ್ಯ ಯಾವನು ಎಲ್ಲಿ ಹೋದನು ಈಗ ಪತ್ತೆ ಮಾಡೋದು ಹೆಂಗೆ ಅದು ನಮ್ಮ ಪ್ರಾರಬ್ಧ ನಾವು ಅನುಭವಿಸಬೇಕಾದದ್ದು ಎಂದು ಸಮಾಧಾನ ಮಾಡಿಕೊಂಡ್ರು ಅಂತ ಈ ಮಾತು ಹೇಳುವಾಗ ಒಂದು ಮಜಾ ಇದೆ ಅಷ್ಟು ತರ್ಕಶಾಸ್ತ್ರ ತೋರಿಸಿ ಜ್ಞಾನ ತೋರಿಸಿ ಬೆಳ್ಳಿ ಪಾತ್ರೆಗಳನ್ನು ಬಹುಮಾನ ಪಡೆದಂಥ ಶಾಸ್ತ್ರಗಳು ಅವರ ಶಿಷ್ಯವರ್ಗಕ್ಕೆ ಸರಿಯಾದ ಚೀಲ ತರಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ ನಾವು ಎಷ್ಟು ಪಾಂಡಿತ್ಯ ಮಾಡ್ಕೊಂಡಿದ್ದಾಗ ವ್ಯವಹಾರದಲ್ಲಿ ಹೋಗ್ಬಿಡ್ತೀವಿ ಪಟ್ಟಂತ ಅಂತ ಈಗ ಆದರೆ ನಾವು ಕೂಡ ಒಂದು ಸಣ್ಣ ವಸ್ತು ಒಂಚೂರು ಕಾಸ್ಟ್ಲಿದೊಂದು ಐವ ಐನೂರು ರೂಪಾಯಿ ಸಾಮಾನಿದ್ರೆ ಬದುರಾಗಿ ಇಟ್ಕೊಂಡಿರ್ತೀವಿ ಹತ್ತಿರ ಇಟ್ಕೊತೀವಿ ಇಲ್ಲಿ ಬೇಕಾದ್ರೆ ಕಣ್ ಕೊಂಡ್ಕೊಂಡು ಇಳ್ಕೊತೀವಿ ತಪ್ಸ್ಕೊಂಬಂದರೆ ಜನ ಅಮ್ಮನ್ ಬೈತಾರೆ ಏನು ಬೇಜವಾಬ್ದಾರಿ ಇದ್ದೀರಿ ಬೆಲೆ ಬಾಳುವ ವಸ್ತು ಹತ್ತಿರ ಇಟ್ಕೋಬೇಡ ಅಂತಾರೆ ಅಂದರೆ ಎಷ್ಟು ಸೂಚ್ಯವಾಗಿ ಹೇಳ್ತಾರೆ ಅಂತಂದರೆ ಅಲ್ಲಿ ದೊಡ್ಡ ತರ್ಕಶಾಸ್ತ್ರಕ್ಕೆ ಪ್ರಶಸ್ತಿ ಪಡ್ಕೊಂಡು ಬಂದಂತಹ ಆಚಾರ್ಯರು ಅವ್ರ ಶಿಷ್ಯವರ್ಗ ಇಲ್ಲಿ ಬಂದಾಗ ಒಂದು ಚೀಲ ತರೋದನ್ನು ಮರೆತು ಅಂತ ಮುಂದೆ ಒಂದು ದುಃಖ ಆಗುವಂಥ ವಿಷಯ ಬರೀತಾಯ ಅಂದರೆ ನಾವೆಲ್ಲ ಗಮನ ಇಟ್ಕೋಬೇಕಾದದ್ದು ಒಂದು ದೊಡ್ಡ ಸಂಸ್ಥೆ ಹೇಗೆ ಒಡೆದು ಚೂರಾಗೋಕ್ಕೆ ಸಾಧ್ಯ ಇದೆ ಅಂತ ಈ ಸಭೆ ಇತ್ತಲ್ಲ ಪ್ರತಿವರ್ಷ ನಡೆಯುವಂಥ ಸಭೆ ಅದರ ಕಾರ್ಯಕಲಾಪದ ವರದಿ ಬರೋದಂತೆ ಎಲ್ಲರಿಗೂ ಪ್ರತಿ ವರ್ಷ ಬರೋದು ಆದಾಯ ವ್ಯಯ ಹೇಳ್ತಿದ್ರಂತೆ ಏನೇನು ಚರ್ಚೆ ಆಯಿತು ಯಾವ ವಿಷಯದ ಬಗ್ಗೆ ಚರ್ಚೆ ಆಯಿತು ಅಂತ ಬರೀತಾರೆ ಇವರು ಹೇಳ್ತಾರೆ ಕೆಲವೊಂದು ವಾದ ವಿವಾದ ಮಠದ ವಾದ ವಿವಾದದ ಚರ್ಚೆ ಕೂಡ ಬರೋದಂತೆ ಎಂತಾದಿರ್ತಿತ್ತು ಅಂತ ಬರೆದಿದ್ದಾರೆ ಸಭಾಸ್ಥಾನದಲ್ಲಿದ್ದ ಶ್ರೀಮದ್ ವೇದವ್ಯಾಸ ಮೂರ್ತಿಯ ಪೂಜೆ ನಡೆಸುವ ಅಧಿಕಾರ ಯಾವ ಮಠದ್ದು ಅಗ್ರತೀರ್ಥ ಯಾವ ಮಠದ್ದು ನೈವೇದ್ಯ ಸಮರ್ಪಣೆ ಯಾರಿಂದ ಆಗಬೇಕಾದದ್ದು ಇಂಥ ಅವಾಂತರ ವಿಷಯಗಳ ಮೇಲಿನ ವಾಗ್ವಾದಗಳ ಪ್ರಸ್ತಾವ ಈ ವರದಿಯ ಪುಸ್ತಕದಲ್ಲಿ ಇರುತ್ತಿತ್ತು ಹಿಂದ ಕೂತಾ ಆನೆಗೆ ದೇವಸ್ಥಾನದ ನಾಮ ಅಡ್ಡ ಹಾಕಬೇಕೋ ಉದ್ದ ಹಾಕಬೇಕೋ ಅಂತ ಹೈಕೋರ್ಟ್ವರೆಗೂ ಹೋಗಿತ್ತು ವಿಷಯ ಹೀಗೆ ಅದು ಬರೆದಿದ್ದಾರೆ ಶ್ರೀಮದ್ ಉತ್ತರಾದಿ ಮಠಕ್ಕೂ ಶ್ರೀಮದ್ ವ್ಯಾಸರಾಯ ಮಠಕ್ಕೂ ತಕರಾರು ಬಂದಿತ್ತೆಂದು ನನಗೆ ಜ್ಞಾಪಕ ಈ ತಕರಾರೇ ಸಭೆಗೆ ಕೊಡಿ ಇದನ್ನು ಗಮನಿಸಬೇಕಾಯಿತು ಕಡೆ ಮಾತು ಭಾಳ ಚೆಂದ ಬರೋದು ಆ ತಕರಾರೇ ಸಭೆಗೆ ಕೊಡಲಿ ಸೇಡು ಉಳಿಯಿತು ಸಂಸ್ಥೆ ಅಳೆಯಿತು ಸೇಡು ಉಳಿಯಿತು ಸಂಸ್ಥೆ ಅಳೆಯಿತು ಆವತ್ತಿಂದ ಆ ಸಭೆ ಏನಾಗ್ತಾಯಿತ್ತು ವಿದ್ವತ್ ಪರಿಷತ್ತಾಗಿ ವಿದ್ವಾಂಸರಿಗೆ ಮರ್ಯಾದೆ ಕೊಡುವಂಥದ್ದು ನಿಂತು ಹೋಯಿತು ಯಾವ ಕಾರಣಕ್ಕೋಸ್ಕರ ಯಾವ್ಯಾವುದೋ ಅವಾಂತರಗಳು ಇದನ್ನ ಯಾರು ಮಾಡಬೇಕು ಅದನ್ನು ಯಾರು ಮಾಡಬೇಕು ಅಂಥೇಳಿ ಸೇಡು ಉಳಿಯಿತು ಸಂಸ್ಥೆ ಅಳೆಯಿತು ಇದು ನಮಗೊಂದು ಭಾಳ ಸೂಚನೆ ನಾವು ಒಂದು ಸಂಸ್ಥೆ ಕಟ್ಟಿಬಿಡ್ತೇವೆ ಸಂಸ್ಥೆ ಕಟ್ಟೋದು ದೊಡ್ಡದಲ್ಲ ಸಂಸ್ಥೆ ಕಟ್ಟಿದ ಮೇಲೆ ಇರುವಂತಹ ಮನಸ್ಸಿನ ಅಲ್ಲೆಲ್ಲಿ ಹೊಗೆಗಳನ್ನು ಅಲ್ಲೆಲ್ಲೇ ಆರಿಸ್ಕೋಬೇಕು ಇಲ್ಲದೆ ಹೋದರೆ ಸೈಡ್ ಉಳಿತದೆ ಸಂಸ್ಥೆ ಹಾಳಾಗಿ ಹೋಗ್ತವೆ ಸಂಸ್ಥೆ ಉಳಿಸ್ಕೊಳ್ಳೋ ಬಗೆ ಹೇಗೆ ಅಂತ ಕೆಲವೊಂದು ಕೀಟ್ಲೆ ಸ್ವಭಾವ ಅಂತ ಹೇಳಿದ್ನಲ್ಲ ಇವ್ರದ್ದು ಈಗ ಚೆನ್ನಾಗಿ ಬರುತ್ತೆ ಹೊರಗಡೆ ಇವ್ರು ಹೇಳ್ತಾರೆ ನಾನು ಒಂದು ಸಾರಿ ನಾನು ಪ್ಯಾಸ್ ಮಾಡಿರುವ ಏಕೈಕ ಪರೀಕ್ಷೆ ಲೋವರ್ ಸೆಕೆಂಡ್ರಿ ಪರೀಕ್ಷೆ ಒಂದೇ ಪರೀಕ್ಷೆ ಪಾಸ್ ಆದದ್ದು ಲೋವರ್ ಸೆಕೆಂಡ್ರಿ ಬರೀತಾರೆ ನಾನು ಪಾಸ್ ಮಾಡಿರುವ ಏಕೈಕ ಪರೀಕ್ಷೆ ಆದ ಲೋವರ್ ಸೆಕೆಂಡ್ರಿ ಪರೀಕ್ಷೆಗೋಸ್ಕರ ಕೇಂದ್ರವಾಗಿ ನಿಯಮಿತವಾಗಿದ್ದ ಕೋಲಾರಕ್ಕೆ ಪ್ರಯಾಣ ಮಾಡುತ್ತಿದ್ದೆ ಕೋಲಾರಕ್ಕೆ ಹೋಗಬೇಕು ಮೇಷ್ಟ್ರು ಶಿಷ್ಯಂದರು ಎಲ್ಲ ಸೇರಿ ಎರಡು ಬಂಡಿ ಗಾಡಿ ಮಾಡ್ಕೊಂಡಿದ್ದಾರೆ ಎತ್ತಿನ ಗಾಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಪರೀಕ್ಷೆ ಕೊಡೋದಕ್ಕೆ ತಂಬುಹಳ್ಳಿ ಎಂಬುದು ಮುಳುಭಾಗಲಿಂದ ಒಂಬತ್ತು ಮೈಲು ದೂರ ಕೋಲಾರ ಅಲ್ಲಿಂದ ಒಂಬತ್ತು ಮೈಲಿ ಅಲ್ಲಿ ಪಾಲಾರ್ ನದಿ ಹರಿಯುತ್ತದೆ ತಂಬುಹಳ್ಳಿಯ ದಕ್ಷಿಣಕ್ಕೆ ಇನ್ನೊಂದು ಮೈಲಿ ಆಚೆ ಮಜ್ಜಿಗೆ ಪ್ರಯಾಣಕ್ಕೆ ಹೊರಟಾಗ ಮೋಡ ಹಾಕಿದ್ದಂತೆ ಮುಂದೆ ಜೋರಾಗಿ ಮಳೆ ಶುರು ಎಷ್ಟು ಜೋರಾಗಿ ಮಳೆಗೆ ಬರೋಕ್ಕೆ ಶುರು ಅಂತ ಬರೀತಾರೆ ಅಂಥ ಮಳೆಯನ್ನು ನಾನು ಜೀವನದಲ್ಲಿ ಕಂಡಿರುವುದು ನಾಲ್ಕೈದು ಸಾರಿ ಮಾತ್ರ ಅಷ್ಟು ಜೋರು ಮಳೆ ಬಂತಂತೆ ಇಂಥ ಮಳೆ ಬಂದಾಗ ಏನು ಸ್ನಾನ ಊಟ ಎಲ್ಲಿ ಅಂತ ಹೋಗಿ ಒಂದು ಮಠಕ್ಕೆ ಕೇಳ್ಕೊಂಬರ್ತೀನಿ ಮೇಷ್ಟ್ ಹೋದ್ರಂತೆ ಮಠದಲ್ಲಿ ಅನುಕೂಲ ಇದೆಯಾ ಅಂತ ಬೆಳಿಗ್ಗೆ ಹೋದಾಗ ಮಠದಲ್ಲಿ ಅನುಕೂಲ ಆಗಿತ್ತು ಉತ್ತರ ಅನುಕೂಲವಾಗಿತ್ತಂತೆ ಬರ್ರಿ ಅಂತ ಹೇಳಿದರು ಅಲ್ಲಿ ಹೋಗಿ ಗಾಡಿಯಿಂದ ಇಳಿದೆವು ಏನಾಗಿತ್ತು ಅಂದ್ರೆ ಮಠದ ಮೂರು ನಾಲ್ಕು ಕಡೆ ಅಗಿಷ್ಟಿಕೆಯಿಂದ ಬೆಂಕಿ ಕಣದ ಮೈ ಕಾಸಿಕೊಳ್ಳುತ್ತಾ ವೈದಿಕ ಬ್ರಾಹ್ಮಣರು ಊಟಕ್ಕೆ ಅಣಿಯಾಗುತ್ತಿದ್ದರು ಯಾಕಂದ್ರೆ ದ್ವಾದಶಿ ಅವತ್ತು ಊಟಕ್ಕೆ ರೆಡಿ ಆಗ್ತಾ ಇದಾರೆ ಎಲ್ಲರೂ ಕರೆಕ್ಟ್ ಟೈಮ್ ಹೋಗಿದ್ದಾರೆ ಹುಡುಗರೆಲ್ಲ ಹುಡುಗರು ಸ್ನಾನ ಮಾಡ್ಕೊಂಡ್ ಬಂದು ದ್ವಾದಶಿ ಸ್ತೋತ್ರವನ್ನು ಜೋರಾಗಿ ಹೇಳ್ತಾ ಇದ್ರಂತೆ ಅದು ಹೇಗಿತ್ತು ಅಂತ ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ನಂದನ ನಂದನ ಗೋವಿಂದ ಒಂದೇ ಆನಂದ ತೀರ್ಥ ಪರಾನಂದ ವರದ ಅಂತ ಹಾಡೋದು ಅವ್ರು ಜೋರಾಗಿ ಎಲ್ಲರೂ ಹಾಡ್ತಾರೆ ಇವ್ರಿಗೂ ಬಾಯಿಗೆ ಬರ್ತಿತ್ತಲ್ಲ ಕೇಳಿ ಕೇಳಿ ಕೇಳಿ ಕೇಳಿ ಅದಕ್ಕೆ ಇವರು ಕಡೆಪಾದವನ್ನು ಈ ಶ್ಲೋಕದ ಕಡೆಪಾದ ಇದೆಯಲ್ಲ ಆನಂದ ತೀರ್ಥ ಪರ ಆನಂದ ವರದ ಅಂತ ಇದನ್ನು ತಿದ್ದ್ಕೊಂಬಿಟ್ಟು ಬದಲಾಯಿಸ್ಕೊಂಡು ಹುಡುಗರು ಕೀಟ್ಲೆ ಮಾಡಿ ತಮಾಷೆ ಮಾಡೋದು ಆನಂದ ತೀರ್ಥ ಪರಾತ ಅನ್ನ ಹೊಡೆದ ಅಂತ ಆನಂದ ತೀರ್ಥ ಪರಾತ ಅನ್ನ ಹೊಡೆದ ಅಂತ ಒಂದು ಪರಾತ ಅಪರಾತಂದು ದೊಡ್ಡ ತಟ್ಟೆ ಅದು ತುಂಬ ಅನ್ನ ಹೊಡೆದ ಅಂತ ತಮಾಷೆ ಮಾಡೋರು ಅಂತೀವ್ರು ಎಲ್ಲರೂ ತಮಾಷೆ ಮಾಡೋರು ಅವ್ರ ಸ್ನೇಹಿತರವರೆಲ್ಲ ಮಾದು ಹುಡುಗರು ತಮಾಷೆ ಮಾಡೋರು ಇದು ಬಹಳ ಸಾಮಾನ್ಯ ಇದು ಅದಕ್ಕೆ ನನಗೆ ಓದ್ದಾಗ ಯಾಕ ಆಶ್ಚರ್ಯ ಅನ್ನಿಸ್ತಿಲ್ಲ ಅಂದರೆ ನಾವು ಎಲ್ಲ ಅದೇ ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು ಏನು ಸೆನ್ಸ್ ಆಫ್ ಹ್ಯೂಮರ್ ರೀ ಅದ್ಭುತ ಹ್ಯೂಮರ್ ಅದು ನಮ್ಮಲ್ಲಿ ವಾಯುಸ್ತುತಿ ಅಂತ ಒಂದಿದೆ ತುಂಬ ಕ್ಲಿಷ್ಟವಾದ ಮಂತ್ರ ಅದು ಬಹುಶಃ ನಾನು ತಿಳಿದ ಮಟ್ಟಿಗೆ ಮಾಧು ಸಂಪ್ರದಾಯದಲ್ಲಿ ಅತ್ಯಂತ ಕ್ಲಿಷ್ಟವಾದ ಮಂತ್ರ ಅಂದರೆ ಅದು ತುಂಬ ಕಷ್ಟ ನಲವತ್ತೆರಡು ಶ್ಲೋಕ ಅದು ನಮ್ಮೇಷ್ಠರು ಒಂದೊಂದು ಉಸಲಿ ಒಂದೊಂದು ಶ್ಲೋಕ ಹೇಳಬೇಕು ಒಂದು ಉಸಿರಲ್ಲಿ ಹೇಳಬೇಕು ಹೇಳಿದರೆ ನಾಲ್ಕು ರೊಟ್ಟಿ ತಿನ್ನೋಟ್ ಹಸಿವೆ ಆಗ್ತದೆ ನಿಮಗೆ ಅಂತ ಅಷ್ಟು ಕಷ್ಟ ಇದೆ ಮಂತ್ರ ಅದು ಆ ಮಂತ್ರ ನಮ್ಮ ಚಿಕ್ಕಪ್ಪ ಮಾಡಿಫೈ ಮಾಡ್ಕೊಂಡಿದ್ದರು ಈಗ ಡಿ ವಿಜಿ ಹೇಳ್ತಾ ಇರಲಿಲ್ಲ ಆನಂದಿ ತೀರ್ಥ ಅಂತಂದಂಗೆ ಶ್ರೀಮದ್ ವಿಷ್ಣು ಗುಣಗುರುತಮ ಶ್ರೀಮದಾನಂದತಿ ಭರೀ ಟಫ್ ಮಂತ್ರ ಅದು ಹಾಗೆಲ್ಲ ಅನ್ನೋಂಥದ್ದು ನಾನು ಪೂರ್ತಿ ನಲವತ್ತೆರಡು ಶ್ಲೋಕನೂ ಬಾಯಿಗೆ ಬರುತ್ತೆ ಅದನ್ನು ನಮ್ಮ ಚಿಕ್ಕಪ್ಪ ಹ್ಯಾಕ್ ಬದಲಾಯಿಸಿದ್ರು ಅಂದರೆ ಅದನ್ನು ಕೇಳೋದು ಜಾಸ್ತಿ ಇಷ್ಟ ನಮಗೆ ಇದಕ್ಕಿಂತ ಅದೇ ರಾಗವಾಗಿ ಹೇಳೋರಿ ಅದೇ ಚೆಂದಾಗಿ ಮುಂಜಾನೆದ್ದು ಮುಖವ ತೊಳೆಯದೇ ಬಿದ್ದು ಅವಲಕ್ಕಿ ಗಂಟು ಬಿಚ್ಚಿ ಪಕ್ಕಪಕ್ಕನೆ ಮುಕ್ಕಿ ಬಾಯಿ ಕಮ್ಮಗಾಯಿತು ಅಪ್ಪದ ನೋಡಿ ಮುಂಜಾನೆದ್ದು ಮುಖವ ತೊಳೆಯದೇ ಬಿದ್ದು ಮುಂಜಾನೆದ್ದು ಮುಖ ತೊಳ್ಕೊಂಡಿಲ್ಲ ಅವಲಕ್ಕಿ ಗಂಟು ಬಿಚ್ಚಿ ಪಕ್ಕಪಕ್ಕನೆ ಮುಕ್ಕಿ ಬಾಯಿಖಮ್ಮಗಾಯಿತು ತಾ ಬಿದ್ದ ತಿಮ್ಮಪ್ಪ ಬಿದ್ದ ನೆರಮನೆಯ ತಿಮ್ಮಪ್ಪ ತಪ್ಪೇಲಿ ಕದ್ದ ಅರ್ಥ ಮಾಡಿದ ಅದ ಕನ್ನಡ ಅನ್ಸೋದೇನು ಹೇಳಬೇಕಾದ್ರೆ ಸಂಸ್ಕೃತ ಶ್ಲೋಕ ಹೇಳ್ದಂಗೆ ಅನಿಸುತ್ತೆ ತಾ ಬಿದ್ದ ತಿಮ್ಮಪ್ಪ ಬಿದ್ದ ನೆರಮನೆಯ ತಿಮ್ಮಪ್ಪ ತಪ್ಪೇಲಿ ಕದ್ದ ಹಿಡಿದು ಒದೆದರೆ ಮುಖ ಮೇಲಾಗಿ ಬಿದ್ದ ಇದು ಶ್ಲೋಕ ಇವು ನಲವತ್ತೆರಡು ಶ್ಲೋಕ ಮಾಡಿದರು ನಾವು ಗುರುಗಳ ಕಡೆಯಿಂದ ಒಂದು ಶ್ಲೋಕ ಕಲಿಯೋದು ಮನೆಗೆ ಹೋಗಿ ಚಿಪ್ಪ ಚಿಕ್ಕಪ್ಪನ ಕೇಳೋದು ಅದೊಂದು ಶ್ಲೋಕ ಹೇಳ್ಬೇಡಿ ಇನ್ನೊಂದು ಇವತ್ತು ಅದನ್ನು ಗಟ್ಟಿ ಮಾಡ್ತೀವಿ ಅಂತ ಈ ಥರ ತಮಾಷೆ ಮಾಡೋ ಸ್ವಭಾವ ಮಕ್ಕಳಿಗೆ ಯಾವಾಗಲೂ ಇರೋದು ಆಮೇಲೆ ಇನ್ನೊಂದು ಊಟಕ್ಕೆ ಕೊಡಬೇಕಾದ್ರೆ ಸೀರಿಯಸ್ ಆಗಿ ಹೇಳ್ತಾರೆ ಹೇ ಬ್ರಾಹ್ಮಣ ಪಶು ಪರ್ಣಂ ಅಂತ ಹೇಳ್ತಾರೆ ಅದನ್ನು ಕೇಳಿ ಕೇಳಿ ನಮಗಿರೋದು ನಮ್ಮ ಚಿಕ್ಕಪ್ಪ ನಿಧಾನ ಸಣ್ಣಗಾಗಿ ಹೇಳೋ ಅದೇ ದಾಟಿರೋರ ಜೊತೆಗೆ ಹೇಳೋರು ಅದು ನಮಗಷ್ಟೇ ಕೇಳಿಸೋದು ಅವ್ರು ಏನು ಹೇಳ್ತಾರೋ ಗೊತ್ತಿರೋದಲ್ಲ ನಗೆ ತಡ್ಕೊಳೋಕ್ಕಾಗಲ್ಲ ಎಲ್ಲ ಕಡೆ ಬಯಸ್ಕೊಳ್ಳೋದು ನಾವು ಅವ್ರು ನಕ್ಕ ಅವ್ರು ಹೇಳಬೇಕಾದ್ರೆ ನಗ್ತಾನೆ ಇರಲಿಲ್ಲ ರೀ ಇವ್ರಂಚೂರು ಹೇ ಬ್ರಾಹ್ಮಣ ತುಸು ತಿನ್ನೋ ಷಟುತಿ ಅನ್ನೋರು ಅಂದರೆ ಅದು ಹೇ ಬ್ರಾಹ್ಮಣ ಪಶು ಪರ್ಣಂ ಪಠಂತಿ ಅಂತ ಅನ್ಸಂಗೆ ಕೇಳಿಸೋದು ಹೊರಗಡೆ ಎಲ್ಲಾರಿಗೂ ಅವ್ರ ಜೊತೆಗೆ ಹೇಳ್ತಿದ್ರಲ್ಲ ಇವರು ಇವ್ರು ಹೇಳೋದು ಹೇ ಬ್ರಾಹ್ಮಣ ತುಸು ತಿನ್ನೋ ಷಟೋತಿ ಅಂದರೆ ಭಾಳ ತಿನ್ನಬೇಡ ಸ್ವಲ್ಪ ತಿನ್ನು ಸಾಹಿತಿ ಇತಿಹಾಸ ತಿಂದು ಅದು ನಮಗೆ ಕೇಳಿಸೋದು ನಮ್ಮ ಹುಡುಗರು ಅವ್ರು ತಡ್ಕೊಳಕ್ಕಾಗಲ್ಲ ಪರ್ಷಿಯನ್ ಚಾಮ ಕೂತಿರ್ಬೇಕು ಹೀಗೆ ಇನ್ನು ಹೇಳಬೇಕು ಅಂತ ಅವ್ರು ಹೇಳಿದ್ ನಗೋಗ್ಬಾರ್ದು ನಮ್ಮ ಅಜ್ಜ ಕೆಟ್ಟ ನೋಡೋದು ಯಾಕೆ ನಗ್ತೀನಿ ನೀನು ಒಟ್ಟು ಹೊತ್ತು ಅವ್ರು ಹೇಳಿದ್ದು ಅವ್ರಿಗೆ ಗೊತ್ತಿಲ್ಲ ಹೀಗೆ ಇದೆಲ್ಲ ಮಾಡೋರಂತೆ ಅಲ್ಲಿ ಬಿಸಿನೀರು ಸ್ನಾನ ಮಾಡಿ ಸುಖ ಭೋಜನ ಮಾಡಿದ್ವಿ ಪರೀಕ್ಷೆ ಕೊಂಟವ್ರು ಇವರೆಲ್ಲ ಮುಂದೆ ಏನಾಯಿತು ಅಂತಂದರೆ ಇನ್ನೊಂದು ಘಟನೆ ಆದದ್ದನ್ನು ಹೇಳ್ತಾರೆ ಮುಳುಬಾಗಿಲಲ್ಲಿ ಹೇಗಾಯಿತು ಅಂದ್ರೆ ನಮ್ಮ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದರೆ ಒಂದು ಮತದಲ್ಲಿ ಹೇಗೆ ವಿಘ್ನಗಳು ಬಂದು ಹೇಗೆ ಒಂದು ಸಂಸ್ಥೆ ಗಟ್ಟಿ ಆಗೋದಿಲ್ಲ ಅಂತ ಮಜ್ಜಿಗೆಹಳ್ಳಿ ಮಠ ಅಂತ ಒಂದು ಆ ಶ್ರೀಗಳು ಮುಳುಬಾಗಲಿಗೆ ಬರಬೇಕು ಅಂತ ಅಪೇಕ್ಷೆ ಅವರಿಗೆ ಅವರು ಆನೆ ಸಾಕಿದವರು ಆಗಿನ ಆನೆ ಇಟ್ಕೊಂಡು ಅವರು ಒಂದು ಟಿ ವಿ ಹಾಗೆ ಅಲ್ಲಿ ಶ್ರೀಪಾದರಾಯರ ಮಠ ಒಂದು ಅವರು ಬರಬೇಕಾದ್ರೂ ಒಂದು ತೊಂದರೆ ಏನಿತ್ತು ಅಂತಂದರೆ ಅವ್ರು ಹೇಳ್ತಾರೆ ಮುಳುಬಾಗಿಲಿನ ರಾಜಬೀದಿ ಅಂದರೆ ಪೇಟೆ ಸಾಲಿನ ಬೀದಿ ಅದೊಂದೇ ರಸ್ತೆ ಶ್ರೀಪಾದರಾಜರ ಮಠದ ಮುಂದೆಯೇ ಹರಿದು ಹೋಗುತ್ತದೆ ಅವ್ರದ್ದು ಸ್ವಾಮಿಗಳದ್ದು ಮಜ್ಜಿಗೆಹಳ್ಳಿ ಸ್ವಾಮಿಗಳದ್ದು ಉದ್ದೇಶ ಏನು ಅಂದರೆ ತಾವು ಬಂದು ಆನೆ ಮೆರವಣಿಗೆ ಆಗಿ ಬಾಜಾಬ್ಬ ಜಂತ್ರಿ ಹಾಸ್ಕೊಂಡು ಹೋಗಬೇಕು ತಮ್ಮ ಮಠಕ್ಕೆ ಅಂತ ಇದ್ರ ಮುಂದೆ ಹೋಗಬೇಕಲ್ಲ ಈ ಪ್ಲಾನಿಗೆ ಶ್ರೀಪಾದರಾಜ ಮಠದವರದ್ದು ಅಡ್ಡಿ ತಮ್ಮ ಮಠದ ಮುಂದೆ ಬಾಜಾಬ ಜಂತ್ರಿಯ ಸಮೇತವಾಗಿ ಇನ್ನೊಂದು ಮಠ ಮೆರವಣಿಗೆ ನಡೆದರೆ ಅದು ತಮ್ಮ ಮಠಕ್ಕೆ ಅವಮಾರಿಯಾದ ತರಕಾರಿ ತಕರಾರ ಬೀಸಿದರು ಹೋಗುತ್ತಾ ನಮ್ಮ ನಮ್ಮ ಮಠದ ಮುಂದೆ ಯಾಕೆ ಹೋಗಬೇಕು ಅದನ್ನು ಅಂತ ತಕರಾರು ಕೋರ್ಟ್ ಕಚೇರಿಗಳಿಗೂ ಹತ್ತಿತ್ತು ಹೇಗೆ ತೀರ್ಮಾನವಾಯಿತು ನೆನಪಿಲ್ಲ ಈ ಪ್ರಕರಣ ಹಿಂದೂ ಜನ ಜ್ಞಾಪಕದಲ್ಲಿ ಇರಿಸಿಕೊಳ್ಳತಕ್ಕದ್ದು ಕಡೆ ಮಾತು ಭಾಳ ಚೆಂದ ಇದ್ದು ನಮಗೆ ನಮಗೆ ಬರೆದಿರೋದಿದ್ ನಾವು ಸಣ್ಣ ಸಣ್ಣ ವ್ಯವಹಾರಗಳಿಗೆ ಸಣ್ಣ ಸಣ್ಣ ಚಿಂತನೆಗಳಿಗೆ ಮೂಲ ತತ್ವವನ್ನು ಬಲಿ ಕೊಡ್ತಿದ್ದೇವಲ್ಲ ಅಂತ ಮೂಲತತ್ವ ಎರಡು ಒಂದೇ ಏನೂ ವ್ಯತ್ಯಾಸ ಇಲ್ಲ ಅದರೊಳಗೆ ಆದರೆ ಸಣ್ಣ ಸಣ್ಣದು ನಮ್ಮ ಇದ್ರ ಮುಂದೆ ಹೋಗಬಾರ್ದು ಅಂತ ಅವರು ಇವರು ಮುಂದೇನೇ ಹೋಗಬೇಕು ಅಂತವರು ಈ ಸಣ್ಣ ವಿಷಯಕ್ಕೋಸ್ಕರ ಅವರಲ್ಲಿ ರಾಜಿ ಆಗಲಿಲ್ಲ ಅಂತ ಇನ್ನೊಂದು ತುಂಬ ತಮಾಷೆ ಆಗಿರುವಂಥದ್ದು ನನಗಂತೂ ನಕ್ಕ ಸಾಕಾಗಿ ಹೋಗ್ತಿದ್ದೀನಿ ಕೇಳಿ ಒಂದು ಕೂಟ ಅಲ್ಲಿ ಎರಡು ಕೂಟ ಇತ್ತಂತೆ ವ್ಯಾಸಕೂಟ ದಾಸಕೂಟ ಅಂತ ಎರಡು ವ್ಯಾಸಕೂಟ ಅಂದರೆ ನಮ್ಮ ವೇದಗಳನ್ನು ಅವನೇ ಪ್ರಣೀತವಾಗಿಟ್ಕೊಂಡು ಅವೇ ಆಧಾರವಾಗಿ ಇಟ್ಕೊಂಡು ಓದುವಂಥದ್ದು ಒಂದಾದರೆ ಇನ್ನೊಂದು ದಾಸಕೂಟ ಅಂದರೆ ದಾಸರು ಹೇಳಿದಂಥ ವಚನಗಳನ್ನು ಅನುಭವವನ್ನೇ ಆಧಾರವಾಗಿ ಇಟ್ಕೊಂಡು ಬದುಕುವಂಥದ್ದು ಇನ್ನೊಂದು ಎರಡು ಗುಂಪು ಈ ಎರಡು ಶಾಖೆಗಳ ಜೊತೆಗೆ ಇನ್ನೊಂದು ಕೂಟ ಇತ್ತಂತೆ ನಡುವೆ ಅದು ಯಾವ ಕೂಟ ಅಂತ ಅವ್ರು ಬರೆದು ಓದ್ತೇನೆ ಇದು ನನಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎರಡು ಶಾಖೆಗಳ ಜೊತೆಗೆ ಮುಳುಬಾಗಿನಲ್ಲಿ ಸಗಣಿಕೂಟವೆಂಬ ಇನ್ನೊಂದು ಸಂಪ್ರದಾಯ ಕೆಲ ವರ್ಷ ಕಾಲ ಪ್ರಚಲಿತವಾಗಿತ್ತು ಸಗಣಿಕೂಟ ಅಂತ ಇದರ ವಿಶೇಷ ಲಕ್ಷಣ ಆಚಾರ ಆಚಾರ ನಿಯಮಗಳನ್ನು ಕಟ್ಟುನಿಟ್ಟು ಭಾರಿ ಬಿಗಿಯಾಗಿ ಆಚಾರ ನಡೆಸಬೇಕು ಇವರಿಗೆ ಏಕಾದಶಿ ಉಪವಾಸದ ವಿಷಯದಲ್ಲಿ ಬಹುಶ್ರದ್ಧ ಆ ಹೊತ್ತು ಎಮ್ಮೆಗಳನ್ನು ಕುಂಟೆಯಲ್ಲಿ ಇಳಿಸಿ ತೊಳೆಯಲಿಕ್ಕೆ ಸರಿಯಾದ ದಿವಸ ಏಕಾದಶಿ ದಿವಸ ಎಮ್ಮೆ ತೊಳೆಯಬೇಕು ಯಾಕೆ ಅಂತ ಹೇಳ್ತಾರೆ ಅಂದು ಸಂಜೆ ನಾಲ್ಕಕ್ಕೆ ಮುನ್ನೆ ಸ್ನಾನವಿಲ್ಲ ಏಕಾದಶಿ ಸಂಜೆ ನಾಲ್ಕು ಗಂಟೆವರೆಗೂ ಸ್ನಾನ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಏಕೆಂದರೆ ಯಥಾ ಪ್ರಕಾರದ ವೇಳೆಗೆ ಸ್ನಾನ ಮಾಡಿದರೆ ಯಥಾ ಪ್ರಕಾರ ಹಸಿವೆ ಆದೀತು ಅದು ಬಾಡಿ ಹಿರಿದಂಬಿರ್ತಲ್ಲ ಸ್ನಾನ ಮಾಡಿದ ತಕ್ಷಣ ಹಸಿವೆ ಮತ್ತು ಸ್ನಾನ ಕಾಲದಲ್ಲಿ ರೋಮಕೂಪಗಳ ಮೂಲಕ ದೇಹದೊಳಕ್ಕೆ ನೀರಿಳಿದು ಭೋಜನದಂತೆ ಆದೀತು ಸ್ನಾನ ಮಾಡೋಕ್ಕೆ ನೀರು ಈ ರೋಮಕೂಪದೊಳಗೆ ಹೋಗಿ ಊಟ ಮಾಡಿದಂಗೆ ಆಗಿಬಿಟ್ರೆ ವೃತಭಂಗ ಆಗ್ತದೆ ಆಗಬಾರ್ದು ಆದ್ದರಿಂದ ತಡೆಯಲಾಗುವಷ್ಟು ಹೊತ್ತು ತಡೆದು ಆಮೇಲೆ ಕೊಳದಲ್ಲಿ ಮೈ ಎದ್ದಿ ಆ ಕೂಡಲೇ ದೇವರ ಪೂಜೆಗೆ ಕೊಡತಕ್ಕದ್ದು ಯಾಕೆಂದರೆ ಆಗ ತೀರ್ಥ ಲಭ್ಯವಾಗುತ್ತದೆ ಏಕಾದಶಿಯ ದಿವಸ ತೀರ್ಥ ಮಾತ್ರ ಸೇವಿಸಬೇಕಾದದ್ದು ಇನ್ನೇನು ಮಾಡೋಂಗಿಲ್ಲ ಅದಕ್ಕೆ ತೀರ್ಥ ಬೇಗ ಸಿಗೋಟು ಸ್ನಾನನೇ ಮಾಡೋದಿಲ್ಲ ಇದು ಒಂದು ಅತಿರೇಕ ಲಕ್ಷಣ ಇದಕ್ಕಿಂತ ಚೋದ್ಯವಾದದ್ದು ಇನ್ನೊಂದು ಅದು ಗೋಮಯದ ಪರಮ ಪವಿತ್ರತೆ ಆಕಳು ಶಗಣಿ ಭಾಳ ಪವಿತ್ರ ಅಂತ ಹೇಳಿಬಿಟ್ಟಿದ್ರು ಯಾರೊಬ್ಬರು ಅದಕ್ಕೆ ಅವ್ರ ಪದ್ಧತಿ ಹೇಗಿದೆ ನೋಡಿ ಬೆಳಗ್ಗೆ ಹಾಸಿಗೆಯಿಂದ ಎಳುತ್ತಲೇ ಆಕಳ ಸಗಣಿಯನ್ನೊಂದಿಷ್ಟು ಸಂಪಾದಿಸಿ ನೀರಲ್ಲಿ ಕದರಿ ಆ ನೀರಿನಿಂದ ಮುಖ ಪ್ರಕ್ಷಾಳನ ಬಳಿಕ ಗೋಮಯದೊಡನೆ ಕಲಿಸಿದ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸತಕ್ಕದ್ದು ಆಮೇಲೆ ಸಗಣಿಯ ನೀರನ್ನು ತುಳಸಿ ಗಿಡದ ಮೇಲೆ ಪ್ರೋಕ್ಷಿಸಿ ತುಳಸಿಯನ್ನು ಶುದ್ಧಪಡಿಸತಕ್ಕದ್ದು ಇನ್ನೇನು ತುಳಸಿ ವಾಸನೆ ಬರ್ತಿತ್ತು ತನ್ನ ಉಸಿರು ತುಳಸಿಗೆ ಸಾಕ ತೋಕದಂತೆ ಮೂಗಿನ ಮೇಲೆ ದೋತ್ರ ಸೆಳೆದುಕೊಂಡಿರತಕ್ಕದ್ದು ಅದು ಬಹುಶಃ ಎರಡು ಕಾರಣ ಇರಬೇಕದು ತನ್ನ ಉಸಿರು ತುಳಸಿ ತಾಗಬಾರ್ದು ಅಂತ ಅದು ಆ ವಾಸನೆ ತನಗೆ ಬರಬಾರ್ದು ಅಂತ ದೋತ್ರ ಹಾಗೆಯೇ ಸಾಲಿಗ್ರಾಮಾದಿಗಳಿಗೆ ಅಭಿಷೇಕ ಮಾಡುವ ಕಾಲದಲ್ಲಿ ಆ ನೀರಿನಲ್ಲಿ ಮೊದಲು ಒಂದು ಚಿಟಿಗೆ ಗೋಮಯವನ್ನು ಕಲಸಿರತಕ್ಕದ್ದು ತುಳಸಿ ಸಿಕ್ಕದೇ ಹೋದ ಸಂದರ್ಭಕ್ಕಾಗಿ ತುಳಸಿ ತುಳಸಿ ಕಾಷ್ಟಗಳನ್ನು ಇರಿಸಿಕೊಂಡಿದ್ದು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಚಿವುಟಿ ಅದರಿಂದ ಅರ್ಚನೆ ಮಾಡತಕ್ಕದ್ದು ಇದು ಗೋಮಯ ಶುದ್ಧಿಯಾದ ಮೇಲೇ ಹೀಗೆ ಗೋಮಯವು ಸರ್ವ ಈ ಸಂಪ್ರದಾಯಸ್ಥರಿಗೆ ಸಗಣಿ ಕೂಟವೆಂಬ ಹೆಸರು ವ್ಯಾಸಕೂಟ ದಾಸಕೂಟ ಸಗಣಿ ಕೂಟ ಕಣೆಗೆ ಬರೀತಾರೆ ಇದರಲ್ಲಿ ನಾನು ಎಲ್ಲವನ್ನೂ ಸ್ವಯಂ ಕಂಡವನಲ್ಲ ಅದರಲ್ಲಿ ಕೊಂಚ ಭಾಗ ಕೇಳಿದ ಮಾತು ಅದರಲ್ಲಿ ಕುಹಕವಿದ್ದರೂ ಇದ್ದೀತು ಈ ಪ್ರತಿಯೊಂದು ಪ್ರಸಂಗ ತಾವು ಜ್ಞಾಪಕ ಚಿತ್ರಶಾಲೆ ಓದಬೇಕಾದ್ರೆ ಅದನ್ನು ದಯವಿಟ್ಟು ಗಮನ ಇಟ್ಟು ನೋಡಬೇಕು ಮೊದಲನೇ ಭಾಗ ಸಂತೋಷ ಕೊಡುತ್ತೆ ಆ ಕೊನೆಯ ಭಾಗ ಒಂದು ಎರಡು ಮೂರು ಸಾಲ ಬರೀತಾರೆ ಅದು ನಮ್ಮ ನಮ್ಮ ಜೀವನಕ್ಕೆ ಪ್ರಯೋಜನ ಆಗುವ ಬರೆಯುವಂಥದ್ದು ಅಲ್ಲಿ ಮಡಿ ಆಚಾರ ನೇಮ ಎಂದು ಹೊರಟರೆ ಅದು ಅತಿಯೂ ವಿಪರೀತವೂ ಆಗುವುದು ಅಪರೂಪವೇನಲ್ಲ ಸಗಣಿ ಕೂಟವೆಂಬುದು ಅಂಥ ವಿಪರೀತಕ್ಕೆ ಒಂದು ದೃಷ್ಟಾಂತ ಆ ಕೂಟ ಬಹುಕಾಲ ಒಳಿಯಿದ್ದಲ್ಲ ಅದರಲ್ಲಿ ಜನಬಾಹುಲ್ಯವೂ ಇರಲಿಲ್ಲ ಈಗ ಆ ಕೂಟದ ಹೆಸರನ್ನು ಹೇಳುವವರೇ ಇಲ್ಲ ನಿಂತು ಹೋಯಿತು ಅತಿ ಸರ್ವೋತ್ರ ವರ್ಜೆ ಇತ್ತು ಯಾವುದಾದ್ರೂ ಅತೀ ಆದರೆ ಅದು ಕೆಟ್ಟು ಹೋಗ್ತದೆ ಅಂತ ನನಗಿದು ಹೇಳಿದಾಗ ನಮ್ಮನೇದೊಂದು ನೆನಪಾಗಿತ್ತು ನಮ್ಮ ತಾಯಿ ಹೇಳ್ತಿದ್ದಾನೆ ನಮ್ಮ ಅಜ್ಜನ ಅಕ್ಕ ಚಂದ್ರಾಬಾಯಿ ಅಂತ ಹೆಸರು ಭಾರಿ ಜೋರು ಭಾರಿ ಜೋರು ಮಡಿ ಅಂತ ಬಹಳ ವಿಚಿತ್ರ ಮಡಿ ಅದು ನಮ್ಮ ಕಡೆ ನೀವು ನೋಡಿದ್ದೀರೋ ಕೇಳಿದ್ದೀರೋ ಅನುಭವಿಸಿದ್ದೀರೋ ಗೊತ್ತಿಲ್ಲ ಈ ಮಾಧೂರ ಮಡಿ ಅನ್ನೋ ಸ್ವಲ್ಪ ಸ್ಪೆಷಲ್ ಅದು ಅದನ್ನು ಹೇಳ್ತಿದ್ದೆ ಮಾಧುವರಿಗೋಸ್ಕರ ಒಂದು ಪಂಚೆ ಮಾಡಿರ್ತಾರೆ ಅಂತ ಅದಕ್ಕಿಂತ ಗಿಡ್ಡಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತದೇಳ್ತಿದ್ದೆ ಅದು ಸರ್ವರೋಗೋಪರಣಿ ಅದು ಅದು ನೀರಲ್ಲಿ ಹಾಕಿ ಸೋಪ್ ಹಚ್ಚಲ್ಲ ಅದು ಹಿಂಗೆ ಹಿಂಗೆ ಶರದ್ ನಿಂತಿರ್ತದೆ ಅದು ಮಡಿಸಿದ ಕರ ಕರಕರ ಸಪ್ಲೈ ಮಾಡ್ತದೆ ಅದು ಆ ಥರ ಇನ್ನೊಂದು ನೀವು ಕೇಳಿರ್ಲಿಕ್ಕಿಲ್ಲ ಅದು ಬೆಂಗಳೂರಲ್ಲಿ ಧಾರವಾಡದಲ್ಲಿ ಒಂದು ಧಾಬಳಿ ಎಂತ ಅದು ಕೇಳಿದಿರಲೋ ಕೇಳಬೇಕು ಅದನ್ನು ಇಟ್ ಈಸ್ ಮಡಿ ಪ್ರೂಫ್ ಅಂತ ಕರಿತೇನೆ ಅದಕ್ಕೆ ನಾನು ಮಡಿ ಪ್ರೂಫ್ ಅಂತ ಈ ಇದ್ರದ್ದು ಕಂಬಳಿ ಕಂಬಳಿ ಥರ ಇರ್ತದೆ ಅದನ್ನು ಉಟ್ಕೊಂಡು ಏನಾದರೂ ಮಾಡ್ಬೋದು ನೀವು ಅದು ಉಟ್ಕೊಂಡಾಗ ಮಡಿ ನೀವು ಅಂತ ಅಂದರೆ ಸ ಅದು ಎಲ್ಲ ಪ್ರೂಫ್ ಅದು ಆ ಚಂದ್ರಬಾಯಿದೇನಾಗಿರೋದು ಅಂದರೆ ನಮ್ಮ ಕಡೆ ಬೇಸಿಗೆ ಬಂದರೆ ಇರುಬೆ ಜಾಸ್ತಿ ಕೆಂಪು ಇರ್ಬೆ ಜಾಸ್ತಿ ಬೆಳಿಗ್ಗೆ ಅಡುಗೆ ಮಾಡಿ ರಾತ್ರಿಗಿಟ್ಕೋತಿದ್ದಾರಲ್ಲ ಇರುಬೆ ಬಂದುಬಿಡುತ್ತೆ ಅಂಥೇಳಿ ಒಂದು ದೊಡ್ಡ ತಟ್ಟೆ ಇಟ್ಟು ತಟ್ಟೆಯಲ್ಲಿ ನೀರಿಟ್ಟು ಅದು ಪಾತ್ರೆ ಇಡೋದು ಆ ಜೋಡಿಸೋ ವಿಧಾನ ಹೇಗಿರುತ್ತೆ ಅಂದರೆ ಸಣ್ಣ ಪಾತ್ರೆ ಕೆಳಗೆ ದೊಡ್ಡದು ದೊಡ್ಡದು ದೊಡ್ದು ಮೇಲೆ ಬರ್ತಾ ಇರುತ್ತೆ ಇಟ್ ಈಸ್ ರಿವರ್ಸ್ ಇಂಜಿನಿಯರಿಂಗ್ ಅದು ಅಂದರೆ ತೆಳಗ್ ಸಣ್ಣದು ಮೇಲೆ ದೊಡ್ಡದಾಗ್ತಾ ಹೋಗ್ತದೆ ತೆಗ್ದು ದೊಡ್ಡದಿಟ್ಬಿಟ್ಟರೆ ಮತ್ತೆ ಅದು ಹೀರಿಬೇ ಬಂದುಬಿಡ್ತಲ್ಲ ಅಂಥೇಳಿ ಒಂದು ಪರಾತದಲ್ಲಿ ನೀರಿಟ್ಟು ಪಾತ್ರೆ ಇಟ್ಟು ಹೀಗೆ ಇಡಬೇಕು ಮಡಿಯಲ್ಲಿ ಇಡಬೇಕು ಅದನ್ನು ರಾತ್ರಿ ಮಡಿಯಲ್ಲಿ ಊಟ ಮಾಡಬೇಕಲ್ವಾ ಒಂದು ಸಲ ಮನೇಲಿ ಬೇಕು ಬೇಕ ಬಂದು ಪಾಪ ಅದೇನು ಊಟ ಮಾಡೋಕ್ಕೆ ಹೋಗಿಲ್ಲ ಅದು ಏನೂ ಆಗಿ ಅದು ಮುಟ್ಟಿರಬೇಕು ಅದು ಬ್ಯಾಲೆನ್ಸೇ ಮೊದಲು ಕಮ್ಮಿ ಅದಕ್ಕೆ ಟಪ ಆಹಾರ ಅಂತೆಲ್ಲ ಪಾತ್ರೆ ಬಿದ್ದುಬಿಡ್ತು ಆ ಮಾಡಿದ ಹುಳಿ ಎಲ್ಲ ಚೆಲ್ ಹೋಯ್ತು ಪಾಪ ಬೇಕಿಗೆ ಏನು ಗೊತ್ತು ಹುಳಿ ಅಂದರೆ ಮೊಸರಿ ಅಂತ ಮೊಸರಿ ಅಂದರೆ ಗೊತ್ತಿಲ್ಲ ಹುಳಿಯಲ್ಲಿ ಕಾಲಿಡ್ತು ಚಂದ್ರಬಾಯಿ ನೋಡಿಬಿಟ್ರು ಆಕೆಗೆ ಹುಳಿ ಚೆಲ್ತು ಪಾತ್ರೆ ಆಹಾರ ಬಿದ್ದು ಹೋಯಿತು ಅಂತ ದುಃಖ ಇಲ್ಲ ಅಯ್ಯೋ ಮನೆಯೆಲ್ಲ ಮುಸಿರೆ ಮಾಡಿಬಿಡುತ್ತೆ ಇದು ಅಂತ ಅದು ಹುಳಿಯಲ್ಲಿ ಮುಸಿರೆ ಮುಟ್ಟೊಂಗಿಲ್ಲಲ್ಲ ಯಾವುದು ಮೊಸರು ಆ ಕಡೆ ಈ ಕಡೆ ಆಗಬಾರ್ದು ಅದಕ್ಕೆಲ್ಲ ಗೋಮ ಹಾಚಬೇಕು ಇನ್ನು ಬೆಕ್ಕ ಓಡಾಡಿಬಿಟ್ರೆ ಮನೆ ತುಂಬ ಮುಸಿರಿಯಾಗಿ ಹೋಗುತ್ತಲ್ಲ ಇನ್ನು ಅಂತ ಹೇಳಿ ಒಂದು ಪಾತ್ರೆ ಮಡಿ ನೀರು ತೊಗೊಂಡು ಬೆಕ್ಕ ಬೆನ್ನು ಹತ್ತಿದ್ರು ಬೆಕ್ಕಿಗೆ ಹಾಕಬೇಕಲ್ಲ ಇನ್ನು ತಪ್ಪು ಏನು ಚೆನ್ನಾಗಿರುತ್ತೆ ನೋಡಿ ಮನೆಯಲ್ಲೊಬ್ಬರು ಹೆಣ್ಮಗಳು ಆ ಪಾತ್ರೆ ಹಿಡ್ಕೊಂಡು ಬೆಕ್ಕಿನ ಬೆನ್ನು ಹತ್ತೋದು ಹಾಕೋಕ್ಕಾಗತ್ತಾ ಅದಕ್ಕೆ ಜೀವ ತಪ್ಸ್ಕೊಂಡು ಓಡದ್ರೆ ಸಾಕು ಅಂತ ಅದಕ್ಕಾಗಿದೆ ಬಾಗಲೆಲ್ಲ ಹಾಕಿ ಬೆಕ್ಕು ಬೆನ್ನು ಹತ್ತಿ ಬೆಕ್ಕಿನ ಮೇಲೆ ನೀರು ಹಾಕಬೇಕು ಅದನ್ನು ಶುದ್ಧ ಮಾಡಬೇಕು ಬೆಕ್ಕಿನ ಮೊದಲು ಇಲ್ಲದಿದ್ರೆ ಅದು ಎಲ್ಲಿ ಹೋದರೆ ಗೋಮೆ ಹಚ್ಕೊಂಡು ಓಡಾಡಬೇಕಲ್ಲ ಗೊಮೆ ಹಚ್ಚಬೇಕಲ್ಲ ಎಲ್ಲ ಕಡೆ ಇದು ಅತಿ ಅಂತ ಆದದ್ದಲ್ಲ ಇದನ್ನ ನೋಡಿದ್ದೆ ನಾನು ಇದೆಲ್ಲ ಆದದ್ದು ಅಂದರೆ ನಮ್ಮ ಮನೆಯಲ್ಲೆಲ್ಲ ಬೇಕಾದಷ್ಟು ಆದದ್ದು ಉಂಟು ಅಂತ ಎಲ್ಲ ಅನಾಹುತಗಳು ಅದರಿಂದ ಅದು ಯಾವುದಾದ್ರೂ ಅತಿ ಆಗ್ತದೆ ಅಂತ ಹೇಳಿ ಬೆಕ್ಕಿಗೆ ಮಣ್ಣೀರು ಹಾಕೋಕ್ಕೆ ಹೋದಂಥವ್ರು ಇದ್ದರು ಆದ್ದರಿಂದ ಅದು ಇಂಥ ನಾನ್ ಕಾಲದಲ್ಲಿ ಇರಬೇಕಾದ್ರೆ ಡಿ ವಿ ಜಿ ಸಣ್ಣವ್ರದ ಸಗಣಿ ಕೂಟ ಇತ್ತು ಅನ್ನೋದಕ್ಕೆ ಗ್ಯಾರಂಟಿ ನಂಬಿಕೆ ಬರ್ತದ ನನಗೆ ಇನ್ನೊಬ್ಬ ಆಚಾರ್ಯರ ಬಗ್ಗೆ ಹೇಳ್ತಾರೆ ಕಾಶಿ ರಾಘವೇಂದ್ರಾಚಾರ್ಯರು ಅಂತ ಡಿ ವಿ ಜಿ ಅವರಿಗೆ ಸಂಸ್ಕೃತ ಕಲಿಸ್ಬೇಕು ಅಂತ ಆಸೆ ಅವರ ತಂದೆಗೆ ಇವರು ಕಲಿತಿರುವಂಥ ಆಂಗ್ಲೋ ವೆರ್ನಾಕುಲರ್ ಸ್ಕೂಲಲ್ಲಿ ಸಂಸ್ಕೃತ ಇರಲಿಲ್ಲ ಸಂಸ್ಕೃತ ಸೇರಿಸ್ರಿ ಅಂತ ಹೇಳಿ ಬೇಕಾದ ಸರ್ಕಾರಕ್ಕೆ ಪತ್ರ ಬರೆದ್ರಂತೆ ಆಗಿರಲಿಲ್ಲ ಸರ್ಕಾರದ ಕೆಲಸ ನಿಧಾನ ಅಲ್ವಾ ಅದಕ್ಕೆ ಅವ್ರೇನು ಮಾಡಿದ್ರು ಸರ್ಕಾರ ಮಾಡೋದು ಮಾಡಲಿ ನಾವೇ ಎಲ್ಲ ಹಣ ಹಾಕ್ಬಿಟ್ಟು ಒಬ್ಬ ಟೀಚರ್ ಕರ್ಕೊಂಡ್ಬರೋಣ ಸಂಸ್ಕೃತ ಪಾಠಶಾಲೆ ಮಾಡೋಣ ಅದರೊಳಗೆ ಆ ಶಿ ಶಿಕ್ಷಕರು ಕೊಡುವಂಥ ಸಂಭಾವನೆ ಎಲ್ಲ ನಾವೇ ಕೂಡಿ ಹಾಕೋಣ ಅಂಥೇಳಿ ಚಂದ ಎತ್ತಿ ಮಾಡಿದ್ರಂತೆ ಅದಕ್ಕೂ ಪಂಡಿತರನ್ನು ಕರ್ಕೊಂಡ್ಬಂದರು ಆ ಪಂಡಿತರ ಹೆಸರು ಕಾಶಿ ರಾಘವೇಂದ್ರ ಆಚಾರ್ಯರು ಅಂತ ಭಾಳ ದೊಡ್ಡವರು ಅವರು ಪುಂಗನೂರು ಮದನಪಲ್ಲಿಯಲ್ಲಿ ಹೆಸರುವಾಸಿಯಾಗಿದ್ದವರು ಅವರು ಸಂಸ್ಕೃತ ಕಾವ್ಯ ವ್ಯಾಕರಣದಲ್ಲಿ ಕೃತಪರಿಶ್ರಮರಾಗಿದ್ದರು ಮತ್ತು ಅವ್ರಿಗೆ ಇನ್ನೊಂದು ಆಸೆ ಇತ್ತು ಮುಳುಭಾಗಲಿಗೆ ಬರೋದಕ್ಕೆ ಏನು ಕಾರಣ ಅಂದರೆ ಈ ಹುಡುಗರು ಸಂಸ್ಕೃತ ಕಲಿಸೋರ ಜೊತೆಗೆ ನಾನಾಗಲೇ ಹೇಳಿದ್ನಲ್ಲ ಅವರು ಅವರೂರು ನರಹರಿ ಆಚಾರ್ಯರು ಅಂತ ಅವ್ರ ಕಡೆಗೆ ಮದುವಶಾಸ್ತ್ರ ಕಲಿಬೇಕು ಅಂತ ಅವ್ರಿಗೂ ಆಸೆ ಇತ್ತು ಎರಡೂ ಹೊಂದ್ಕೊಂಡು ಇಲ್ಲಿ ಬಂದರೂರು ಮುಂದೆ ಏನಾಯಿತು ಸಂಸ್ಕೃತ ಪಾಠಶಾಲೆ ಆ ಸ್ಕೂಲಲ್ಲಿ ಇದ್ದಂಥದ್ದು ಮುಂದೆ ಸರ್ಕಾರ ಪರ್ಮಿಷನ್ ಕೊಟ್ಟು ಅವರು ಸರ್ಕಾರಿ ನೌಕರದಾಗ್ಬಿಟ್ರೆ ಮುಂದೆ ಸೇರಿಕೊಂಡು ಇವರಿದ್ದಾಗ ಹಾಗಿರಲಿಲ್ಲ ಸಂಸ್ಕೃತ ಕಲಿಸಿದ್ರು ಅವ್ರ ಸ್ವಭಾವ ಹೇಗೆ ಅಂತ ಅವರು ಸ್ವಲ್ಪ ಮುಂಗೋಪದವ್ರು ಸ್ವಲ್ಪ ಮುಂಗೋಪ ಅಂತ ಆ ಮೇಷ್ಟ್ಟ್ರು ಕಲ್ಪನೆ ಮಾಡ್ಕೋಬೇಕು ತಾವು ದಯವಿಟ್ಟು ಇವರು ಒಬ್ಬ ಟೀಚರು ಸಂಸ್ಕೃತ ಕಲಿಸುವಂಥವ್ರು ಒಂದು ಶಾಲೆ ಅಂದರೆ ಒಂದು ಟೈಮ್ ಟೇಬಲ್ ಇರುತ್ತಲ್ಲ ಚಂದ್ರಶೇಖರ ಶಾಸ್ತ್ರಿಗಳು ಮುಂಗೋಪದವರು ಅವರು ಹೆಡ್ಮಾಸ್ಟರು ಇವರು ರಾಘವೇಂದ್ರ ಆಚಾರ್ಯರು ಟೀಚರು ಈ ಟೀಚರ್ ಹೇಗಿದ್ದರು ಅಂತ ಒಂದು ಟೈಮ್ ಟೇಬಲ್ ಮಾಡ್ತೀವಿ ಆಯಾ ಸಮಕ್ಕೆ ಅಲ್ಲಿ ಹೋಗಿ ಪಾಠ ಮಾಡಬೇಕು ಅದು ಆ ಪದ್ಧತಿ ಅದು ಹಾಗಾದರೆ ಒಂದು ಸ್ಕೂಲ್ ವ್ಯವಸ್ಥಿತವಾಗಿ ನಡೀತದೆ ಇವರ ಪದ್ಧತಿನೇ ಬೇರೆ ಇತ್ತಂತೆ ಈ ಆಚಾರ್ಯರು ಹೇಗಿತ್ತು ಕಲಸೋ ಪದ್ಧತಿ ಅಂತ ಹೇಳ್ತಾರೆ ಹೆಡ್ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೂ ಆಚಾರ್ಯರಿಗೂ ಆಗಾಗ ಘರ್ಷಣೆಗಳಾಗುತ್ತಿದ್ದವು ಇದಕ್ಕೆಂದರೆ ವೇಳಾ ನಿಯಮ ಪಾಲನದಲ್ಲಿ ಯಾಕೆ ತೊಂದರೆ ಆಗ್ತದೆ ಎಷ್ಟು ಹಾಸ್ಯದಲ್ಲಿ ಬರೀತಾರೆ ಅಂದರೆ ತಮಾಷೆ ಇದೆ ಕೀಟ್ಲೆ ಇದೆ ಆದರೂ ಗುರುವಿನ ಬಗ್ಗೆ ವಿಶ್ವಾಸನೂ ಇದೆ ಹೆಂಗೆ ಬರಿದ್ದಾರೆ ನೋಡಿ ಆಚಾರ್ಯರಿಗೆ ವಾರಕ್ಕೊಂದೆರಡು ದಿನ ರಜ ಸಂಜೆ ನಾಲ್ಕರವರೆಗೂ ಸ್ಕೂಲಿಗೆ ಬರಲು ಅನುಕೂಲವಾಗುತ್ತಿರಲಿಲ್ಲ ಅವರಿಗೆ ಯಾಕೆ ಬರ್ತಿರ್ಲಿಲ್ಲ ಅಂದರೆ ಅಲ್ಲಲ್ಲಿ ನಿಮಂತ್ರಣೋತ್ಸವಗಳಿಗೂ ಮಂಗಳಪ್ರಸ್ಥಗಳಿಗೂ ಪುಣ್ಯ ಆಹ್ವಾನ ಬರುತ್ತಿತ್ತು ಬ್ರಾಹ್ಮಣಂತ ಊಟಕ್ಕೆರಿತಿದ್ರು ಪೂಜೆ ಮಾಡಿಸ್ ಅಂತಿದ್ರು ಶಾಲೆ ಬಿಟ್ಟು ಅಲ್ಲೇ ಹೋಗ್ಬಿಡೋವರು ಪೂಜೆ ಮಾಡಿಸಿಕೊಂಡು ಶಾಲೆಗೆ ಕರೆಸೋದು ಯಾವಾಗ ಮುಂಚೆ ನೋಡಿ ಇದನ್ನು ಈ ಸಣ್ಣ ಊರಿನಲ್ಲಿ ಅಂಥ ದೊಡ್ಡ ವಿದ್ವಾಂಸರು ಎಲ್ಲರಿಗೂ ಬೇಕು ಆಹ್ವಾನವನ್ನು ಆಗುತ್ತಿರಲಿಲ್ಲ ಆ ವ್ಯಂಗ್ಯ ಹೇಗಿದೆ ನೋಡಿ ಮೇಸ್ಟ್ರು ಕೆಲಸಕ್ಕೆ ಬಂದದ್ದು ಪಾಠ ಮಾಡೋದಕ್ಕೆ ಅಂತ ಅಲ್ಲಕ್ಕೆ ಹೋಗೋದು ಆಹ್ವಾನಕ್ಕೆ ಹೋಗೋದು ಆದರೆ ನಾಲ್ಕು ಗಂಟೆಗೆ ಭೋಜನ ತೀರಿಸಿಕೊಂಡ ಮೇಲೆ ಕೊಂಚ ವಿಶ್ರಾಂತಿ ಎಂಥವರಿಗೂ ಬೇಕಾಗ್ತದಲ್ವೇ ನಾಲ್ಕು ಗಂಟೆ ಊಟ ಆದಮೇಲೆ ವಿಶ್ರಾಂತಿ ಎಂಥವ್ರಿಗೂ ಬೇಕಾಗ್ತದೆ ಪಾಪ ಅದರಲ್ಲಿ ಇವ್ರದು ಆಚಾರ್ಯರು ಕೊಂಥ ಸ್ಥೂಲಕಾಯರು ಹೌದು ಅವ್ರು ಏನು ಮಾಡ್ತಿದ್ರು ಅಂದರೆ ಸ್ಕೂಲು ಬೆಂಚುಗಳ ಮೇಲೆ ಮಲಗಿ ವಿಶ್ರಾಂತಿ ಆಗುವ ವೇಳೆಗೆ ಗಂಟೆ ಐದಾಗ್ಬಿಡುತ್ತಿತ್ತು ಶಾಲೆ ಮುಗಿಯೋದು ಐದು ಗಂಟೆಗೆ ಆಚಾರ್ಯರು ಬಂದು ಅಲ್ಲೇ ಬೆಂಚ್ವನ್ನು ಮಲ್ಕೊಂಡು ನಿದ್ದೆ ಮಾಡಿ ಆಮೇಲೆ ಪಾಠಕ್ಕೆ ರೆಡಿಯಾಗೋರು ಆ ಹೊತ್ತಿನ ನಮಗೆ ಪಾಠ ಆರಂಭ ನಮಗಾದರೂ ಸ್ಕೂಲ್ ಬಿಟ್ಟು ಹೊರಡಬೇಕೆಂಬ ಆತರ ಹೀಗೆ ನಾಲ್ಕೈದು ಸಾರಿ ಆದಮೇಲೆ ಹೆಡ್ಮಾಸ್ಟ್ರ್ ಅದನ್ನು ಕುರಿತು ಟೀಕಿಸುವರು ಆಗ ಕೊಂಚ ಕಹಿ ಮಾತಿಗೆ ಕಾರಣ ಕೊಂಚ ಕಹಿ ಮಾತಿಗೆ ಕಾರಣ ದಿನಾಲೂ ಮೇಷ್ಟ್ಟ್ರು ಹನ್ನೊಂದಕ್ಕೆ ಪೀರಿಯಡ್ ಹಾಕಿದಾಗ ಐದಕ್ಕೆ ಬಂದು ತಗೊಂಡ್ರೆ ಏನಾಗ್ಬೇಕು ರೀ ಗತಿ ಎಲ್ಲೋ ಸತ್ಯನಾರಾಯಣ ಯಾರ್ದೋ ತಿಥಿ ಯಾವುದೋ ಶ್ರಾದ ಅಂದ್ಕೊಂಡು ಅಲ್ಲಿ ಹೋಗಿಬಿಟ್ಟು ನಾಲ್ಕು ಊಟ ಮಾಡೋ ಐದು ಕ್ಲಾಸ್ ಶುರು ಮಾಡಿದ್ರೆ ಹುಡುಗರು ಮನೆ ಹೋಗೋ ಟೈಮಿಗೆ ಶುರು ಇವರು ಕ್ಲಾಸ್ ಆದರೆ ಹುಡುಗರಿಗೆ ಗೌರವ ಹೇಗಿತ್ತು ಅವ್ರ ಬಗ್ಗೆ ಅಂತ ಪಾಠದಲ್ಲೇನೂ ಅವರಿಗೆ ತುಂಬ ಶ್ರದ್ಧೆ ಅವರ ಶಿಷ್ಯರಲ್ಲಿ ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವವರು ಶಬ್ದ ಮಂಜರಿಯಿಂದ ಶಬ್ದಗಳನ್ನು ಬಾಯಿಗೆ ಗಟ್ಟಿ ಮಾಡಬೇಕು ಶ್ಲೋಕಗಳನ್ನು ಎಲ್ಲಿ ಕೇಳ್ತಾರೋ ಅಲ್ಲಿ ಹೇಳಬೇಕು ಬಯಪಾಟ್ ಮಾಡ್ಕೊಂಬರಬೇಕು ಇದು ವಿನಾಯಿತಿ ಇಲ್ಲದ ನಿಯಮ ವಿದ್ಯಾರ್ಥಿಯು ಒಂದು ಅಕ್ಷರ ತಪ್ಪಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಬಲಿ ದಿಗ್ಬಲಿ ಅವ್ರ ಮಾತು ಬಲಿ ದಿಗ್ಬಲಿ ಸರಿಯಾಗಿ ಬಲಿ ಹಾಕಿಬಿಡೋರು ಅಂತ ಅದು ಹೇಗೆ ಇರ್ತಿತ್ತು ಅಂತ ಭಾಳ ಚೆನ್ನಾಗಿದೆ ಶಿಕ್ಷೆ ಇದು ನಾನಿದ್ದ ಸಂಸ್ಕೃತ ತರಗತಿಯಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ಇವರ ಕ್ಲಾಸಲ್ಲಿ ನೋಡಿ ಅಂಥ ಅಮ್ಮಷ್ಟು ನಾಲ್ಕೇ ಜನ ಹುಡುಗರು ಅದು ಐದು ಗಂಟೆ ಕ್ಲಾಸು ಹುಡುಗರು ಮನೆಗೆ ಹೋಗೋತ್ತಿಗೆ ನಮಗೊಬ್ಬ ಮುಖಂಡ ಹೆಡ್ ಮಾಸ್ಟರ್ ಮಗ ಶ್ರೀನಿವಾಸಯ್ಯ ಅಂತ ಅವನ ಹೆಡ್ ಮಾಸ್ಟರ್ ಮಗ ಅಂಚೂರು ಕಾಲರ್ ಟೈಟ್ ಅವನು ಮುಖಂಡ ಇವರಿಗೆಲ್ಲ ಒಂದು ದಿನ ಒಂದು ಸಣ್ಣ ಪುಂಡುತನ ಮಾಡಿದೆವು ಇವರು ಸಣ್ಣ ಅಂತ ಹೇಳ್ಕೊಂಡಿರ್ತಾರೆ ಇನ್ನೇನೋ ಮಾಡಿರಬೇಕು ಪುಂಡುತನ ಮಾಡಿದೆವು ಗಂಟೆ ಐದಾಗಿತ್ತು ಸ್ಕೂಲಿನ ಎಲ್ಲ ತರಗತಿಯೊಳ ಹೊರಟು ಹೋಗಿದ್ದರು ನಾವು ಇಬ್ಬರೋ ಮೂವರೋ ಪಾಠಕ್ಕಾಗಿ ಕಿಟಕಿಯ ಬಾಗಿಲುಗಳ ಮುಂದೆ ನಿಂತೆವು ಕಲ್ಪನೆ ಮಾಡಿಕೊಳ್ಳಿ ಕಿಟಕಿ ಬಾಗಿಲು ಬಂದು ನಿಂತಿದ್ದಾರೆ ಯಾವ ಪಾಠವೋ ನಮಗೆ ಬಾಯಿಗೆ ಬಂದಿರಲಿಲ್ಲ ಆಚಾರ್ಯರು ಪ್ರಶ್ನೆ ಕೇಳಿದ ಕೂಡಲೇ ಶ್ರೀನಿವಾಸ ಅಯ್ಯ ಬಾಯಿಗೆ ಬಂದದ್ದನ್ನು ಹೇಳಿದ ಅವ್ರಿಗೆ ಗೊತ್ತು ಬಾಯಿನ ತಪ್ಪು ಬಂದರೆ ಹೊಡೆತ ಬಿಳ್ತಾರೆ ಹೊಡೆತ ಬಿಡೋದು ಸರಿಯಾಗಿ ಹೊಡ್ತಾ ಬೀಳೋದು ಅವರೇನೋ ಕೇಳಿದ್ರು ಇವನೇನೋ ಬಾಯಿಗೆ ಬಂದದ್ದು ಹೇಳಿದ ಇಂಥ ಇಂಥ ಸಂದರ್ಭಗಳಲ್ಲಿ ಆಚಾರ್ಯರ ಪ್ರತಿವರ್ತನೆ ಎಂಥದ್ದೆಂಬುದು ನಮಗೆ ತಿಳಿದಿತ್ತು ತಪ್ಪು ಹೇಳಿದ ತಕ್ಷಣ ಏನಾಗ್ತದೆ ಅಂತ ಗೊತ್ತಿತ್ತು ಇವರಿಗೆ ಏನಾಗ್ತಿತ್ತು ಅಂದರೆ ಅವರು ಕೈಯನ್ನು ಮುಷ್ಟಿ ಮಾಡಿಕೊಂಡು ನಮ್ಮ ತಲೆಯ ಮೇಲೋ ಬೆನ್ನಿನ ಮೇಲೋ ಗುದ್ದಬೇಕು ಅದು ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಅದು ಬೆನ್ನಿನ ಮೇಲೋ ತಲೆಯ ಮೇಲೆ ಗುದ್ದಬೇಕು ಹಾಗೆ ಅವರ ಕೈ ಮೇಲಕ್ಕೆ ಹೋದೊಡನೆ ಶ್ರೀನಿವಾಸಯ್ಯ ತಲೆ ತಗ್ಗಿಸಿಬಿಟ್ಟ ಹೊಡಿತಾರೆ ಅಂತ ಗೊತ್ತಾದಾಗ ಡಕ್ ಮಾಡಿಬಿಟ್ಟ ಆ ತಕ್ಷಣ ಬಗ್ಗಿಬಿಟ್ಟ ಬಗ್ಗಿದ ತಕ್ಷಣ ಕೈ ಜೋರಾಗಿ ಬಂತಲ್ಲ ಆಚಾರ್ಯರ ಕೈ ಮುಷ್ಟಿ ಕಿಡಿಕಿಯ ಬಾಗಿಲಿಗೆ ಹೊಡೆಯಿತು ಆ ಕೈ ಕಬ್ಬಣಕ್ಕೆ ಪಡೀತು ಹೊಡೆದ ತಕ್ಷಣ ಆ ನೋವಿನಿಂದ ಅವರ ಬೈಗುಳ ದ್ವಿಗುಣವಾಯಿತು ಆ ವರ್ಣನೆ ಚೆನ್ನಾಗಿದೆ ನೋಡಿ ಬೈಗಳ ದ್ವಿಗುಣವಾಯಿತು ಮುಂದೆ ಏನು ಮಾಡಿದರು ಅವರು ಅಂತ ಪನಿಷ್ಮೆಂಟ್ ಹೇಗಿರ್ತಿತ್ತು ಅವ್ರದ್ದು ಚೆನ್ನಾಗಿದೆ ಮಧ್ಯಾಹ್ನ ಪಾಠ ಹೇಳುವಾಗ ಅವರು ಬೆಂಚಿನ ಮೇಲೆ ಕುಳಿತು ಶಿಷ್ಯನನ್ನು ತಮ್ಮ ಮಳಕಾಲಗಳ ನಡುವೆ ಸಿಡ ಸಿಕ್ಕಿಸಿಕೊಂಡು ಕಲ್ಪನೆ ಮಾಡ್ಕೋಬೇಕು ಅದನ್ನು ಅವನು ತೆಳಿ ಸಿಕ್ಕಾಕೊಂಡಿದ್ದಾನೆ ಕಾಲು ತೊಡೆ ನಡುವೆ ಸಿಕ್ಕಾಕ್ಕೊಂಡು ಕಾಲು ಮಡಚ್ಕೊಂಡ್ಬಿಟ್ಟಿದ್ದಾರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಹೇಗೆ ಸಿಕ್ಕಿಸಿಕೊಂಡು ಪಾದಗಳೆಡನ್ನು ಗಂಟಿಕ್ಕಿ ಅವನ ಕಿವಿಯ ಮೇಲೆ ನಲುಚು ಬೆರಳುಗಳನ್ನು ಇಟ್ಟು ಕಿವಿಯ ಮೇಲೆ ಬೆರಳು ಇಡಬೇಕು ಹಲೋ ಸರ್ ಅಂಡೇ ಇದ್ದೇ ಅಂದ ತಕ್ಷಣ ಧಾರಾಪವಾಗಿ ಶಿಕ್ಷಣ ಬಾಯಿಂದ ಹೊರಡಬೇಕು ಶ್ಲೋಕ ಅವರು ಬೈದ ತಕ್ಷಣ ಬಾಯಿಗೆ ಸಂಸ್ಕೃತ ಬಾಯಿಗೆ ಬರಬೇಕು ಅವನಿಗೆ ಇವರು ಸಂಸ್ಕೃತ ಬೇರೆ ಇವರು ಬೈದ ತಕ್ಷಣ ಅದು ಶ್ಲೋಕ ಬಾಯಿಗೆ ಬರಬೇಕು ಅಕಸ್ಮಾತಾಗಿ ತಪ್ಪಿದರೆ ಕಿವಿಯ ಮೇಲ್ತುದಿಯನ್ನು ನಲುಚುವುದು ಅದೇ ಹೊತ್ತಿಗೆ ಮೊಳಕಾಲಿನ ಒತ್ತಡ ಬೆನ್ನಿನ ಮೇಲೆ ಗುದ್ದು ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾರೆ ನೋಡ್ರಿ ಅದನ್ನು ಕಾಲ್ ನೆಡುವ ತಲೆ ಸಿಕ್ಕಿಸ್ಕೊಂಡು ತಪ್ಪಿದರೆ ಕಾಲು ಒತ್ತಡ ಬೆನ್ನ ಮೇಲೆ ಗುದ್ದು ಮತ್ತು ಕಿವಿ ಇಂಚಿ ಕುಟ್ಟೋದು ಇದು ಮೂರು ಮಾಡ್ತಿದ್ದರಂತೆ ಅದಕ್ಕೆ ಮುಂದೆ ಚೆಂದ ಬರ್ತಾರೆ ಇದು ನನ್ನ ಹಿಂದಿನ ವಾಚಿಕರಿಗೆ ಕಠಿಣವೆಂದು ತೋರಿದರೂ ಆ ಕಾಲಕ್ಕೆ ಅಪರೂಪವಾದದ್ದೇನಲ್ಲ ಕುರ್ಚಿ ಕೊಡೋದು ಕಿವಿ ಹಿಡ್ಕೊಡೋದು ಅದೆಲ್ಲ ಮೊದಲು ಕಲಿಸ್ತಿದ್ದರು ಒಟ್ಟಿನಲ್ಲಿ ನಾವು ಭಂಡರು ಮೊಂಡರು ಈ ಶಿಕ್ಷೆಗಳನ್ನು ಅಷ್ಟಾಗಿ ಲಕ್ಷಿಸುತ್ತಿರಲಿಲ್ಲ ಮುಂದೆ ಎಷ್ಟು ಚಂದ ಮಾತಾಡೋದು ಅದನ್ನು ಮರೆಸುವಂಥ ಸಂದರ್ಭಗಳು ಪದೇ ಪದೇ ಬರುತ್ತಿದ್ದವು ಆ ಶಿಕ್ಷೆಯನ್ನು ಮರೆಸುವಂಥ ಸಂದರ್ಭಗಳು ಬರುತ್ತಿದ್ದವು ಅಂತ ರಾಘವೇಂದ್ರ ಆಚಾರ್ಯರು ಯಾವ ಸಂಗತಿಯನ್ನಾದರೂ ಹೇಳುವುದಕ್ಕಾಗಲಿ ವರ್ಣಿಸುವುದಕ್ಕಾಗಲಿ ಪ್ರಾರಂಭಿಸಿದರೆ ಮತ್ತಷ್ಟು ಕೇಳಬೇಕೆನಿಸುವುದು ಅವರ ಶೈಲಿಯ ಆಕರ್ಷಣೆ ಅಂಥದ್ದು ಮನಸ್ಸನ್ನು ಹಿಡಿಯುವಂಥ ಮಾತುಗಳು ಓಜಸ್ವಿಯಾದ ಪದಪ್ರಯೋಗ ಉಚಿತವಾದ ಮುಖಭಾವ ಹಸ್ತಮುದ್ರಿಕೆಗಳು ನಡು ಹಾಸ್ಯ ಇದರಿಂದ ಅವರ ಮಾತುಗಾರಿಕೆ ಸೊಗಸಾಗಿರುತ್ತಿತ್ತು ಅಂದರೆ ಮನಸ್ಸಲ್ಲಿ ಕಸ ಉಳಿಲಿಲ್ಲ ಮೇಷ್ಟು ಹೊಡೆದ್ರು ಅಂತವ್ರ ಬಗ್ಗೆ ಕೋಪ ಇಲ್ಲ ದ್ವೇಷ ಇಲ್ಲ ಅದನ್ನು ಮರಿಸುವಂಥ ಸಂದರ್ಭ ಬರ್ತಿತ್ತು ಅಂದರೆ ಆ ಹುಡುಗರಿಗೆ ಸ್ಪಷ್ಟ ಗೊತ್ತಾಗಬೇಕು ತಪ್ಪಿಗೆ ಶಿಕ್ಷೆ ಹುಡುಗನಿಗೆ ಶಿಕ್ಷೆ ಅಲ್ಲ ನಾನು ಶಾಲೆ ಇದ್ದಾಗ ಕೋನೇರಿ ಅಂತ ಮಾಸ್ತರಿದ್ದರು ಗಣಿತ ಮೇಷ್ಟು ಅವನು ಯಮರಾಯ ಅಂತ ಕರಿತಿದ್ವಿ ನಾವು ಅವ್ರು ನೋಡಿದರೆ ಭಯ ನಮಗೆ ನೋಡೋಕೆ ಎತ್ತರದಾಳು ಕೆಂಪು ಮುಖ ನೆಹರು ನೆಹರು ಅಂತಿದ್ವಿ ನೆಹರು ಥರ ಕಾಣಿಸ್ತಿದ್ರು ನೆಹರು ಟೋಪಿ ಹಾಕೋರು ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಮಾಡೋದು ಹುಡುಗರು ಏನು ತಪ್ಪು ಮಾಡಿದ ತಕ್ಷಣ ಅವ್ರು ಕರೆಯೋ ರೀತಿ ಭಾಳ ಚಂದ ಅಪ್ಪಣ್ಣ ಅಣ್ಣಯ್ಯ ಬಾಪ ಗುರು ಅಂತ ಕರೆಯೋರು ಅವ್ರು ಎಷ್ಟು ನಯವಾಗಿ ಮಾತಾಡ್ತಾರೆ ಅಷ್ಟು ಏನೋ ತಪ್ಪಾಗಿದೆ ಅಂತ ಗ್ಯಾರಂಟಿ ನಮಗೆ ಹತ್ತಿರ ಬಂದಾಗ ಅವ್ರದ್ದು ಹೊಸ ಹೊಸ ವಿಧಾನಗಳು ನಾವು ಬರಿತಿದ್ದು ಪುಸ್ತಕ ಬರಿಬೇಕು ಯಾವತ್ತಾದರೂ ಕೋನೇರಿ ಮಾಸ್ತರ ಶಿಕ್ಷದ ಶಿ ಶಿಕ್ಷೆಯ ವಿಧಾನಗಳು ಅಂತ ಬರೀಬೇಕು ಅವ್ರ ಪುಸ್ತಕ ಅಂತ ದಿನಕ್ಕೊಂದು ಹೊಸ ಪದ್ಧತಿ ಅವ್ರು ಮಾಡೋ ವಿಧಾನ ಅಂದರೆ ಹಿಂಗೆ ಹೊಟ್ಟೆ ಹಿಡಿದುಬಿಡೋರು ಹೊಟ್ಟೆ ಹಿಡಿದು ಚರ್ಮ ಹಿಡಿದು ಹಿಂಗೆ ತಿರುಗಿಸೋರು ಹಿಂಗೆ ಆ ಗಣಿತ ಇವ್ ತಪ್ಪಿದ್ರೆ ಅವ್ನ ಜನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಗಣಿತದ ಈ ಕ್ವೇಶನ್ ಅದು ಹಿಡಿದು ಹಿಡಿದು ಹೀಗೆ ಹಿಡ್ಕೊಂಡು ಕೂತ್ಬಿಡೋರು ಹೇಳು ಹೇಳು ಬರುತ್ತೆ ಅಪ್ಪಣ್ಣ ಹೇಳಪ್ಪ ನೀ ಆಮೇಲೆ ಮಾತು ನೋಡಿದರೆ ಏನು ಮಾಡಿಲ್ಲ ಅನ್ನೋಂಗೆ ಅಪ್ಪಣ್ಣ ಹೇಳು ಅಣ್ಣಯ್ಯ ಗೊತ್ತಾಯ್ತಾ ಹೇಳು ಪುಸ್ತಕ ಆಯ್ತು ನೋಡು ಹೇಳು ಅನ್ನೋದು ಅವರು ಕೈ ಬಿಡೋದೇ ಇಲ್ಲ ಅದನ್ನು ಇವಾಗ ಒದ್ದಾಡ್ತಾಯಿರ್ತಾನೆ ಹಾಗೇನೆ ಎಷ್ಟೋ ಹುಡುಗರು ನನ್ನ ಕ್ಲಾಸ್ಮೇಟ್ ದೊಡ್ಡ ದೊಡ್ಡವರಾಗಿ ಸಾಧಕ ಆಗಿದ್ದಾರೆ ಈಗ ಅದು ನಾವು ಸೇರ್ಕೊಂಡಾಗ ಮಾತಾಡೋದು ಕೋನೇರಿ ಮಾಸ್ತರ್ ನೆನಪದೇನು ಹೊಟ್ಟೆ ಹಿಡ್ದಿದ್ದು ಆದರೆ ಕೊನೇರೆ ಮಾಸ್ತರ್ ಬಗ್ಗೆ ಅಷ್ಟು ಗೌರವ ಇವತ್ತಾದರೂ ಇದೆ ಯಾಕೆಂದರೆ ಅವರು ನೆನಪಿದೆ ಒಂದು ಸಲ ಹುಡುಗನಿಗೆ ಅವ್ರು ಭಾಳ ಬ್ಯಿ ಇರೋರು ಕ್ಲಾಸ್ ಭಾಳ ಸಿನ್ಸಿಯರ್ ಮಾಡೋರು ಅವರಿಗೆ ಟ್ಯೂಷನ್ ವ್ಯೂಷನ್ ಅಂತಿಲ್ಲ ಅವಾಗ ನೀವು ಮನೆಗೆ ರಾತ್ರಿ ಎಂಟು ಗಂಟೆಗೆ ಹೋದ್ರೆ ಹೇಳ್ಕೊಡೋರು ಆ ಹುಡುಗ ಹೇಳಿದಂತೆ ನನಗೂ ಸ್ವಲ್ಪ ಬರಲಿಲ್ಲ ಪರೀಕ್ಷೆ ಇದೆ ನಂದು ನಾಡಿದ್ದು ಹೇಗೆ ಮಾಡೋದು ಅಂತ ಅವ್ರ ನಾನು ಸಾಯಂಕಾಲ ಬಾ ಐದು ಗಂಟೆಗೆ ಕ್ಲಾಸ್ ಮುಗಿದ ತಕ್ಷಣ ಬಾ ಹೇಳ್ಕೊಡ್ತೀನಿ ಅಂದರು ಅವತ್ತು ನಮ್ಮ ಸ್ಕಾಲಿ ಶಾಲೆಯಲ್ಲಿ ಯಾವುದೋ ಇನ್ಸ್ಪೆಕ್ಷನ್ ಆಗ್ತಾಯಿತ್ತು ಅನಿಸುತ್ತೆ ಹಿಂಗಾಗಿ ಎಲ್ಲ ಮೆಷ್ಟು ಅಲ್ಲಿ ಹೆಡ್ ಮಾಸ್ಟರ್ ರೂಮಲ್ಲೇ ಕೂತಿದ್ದರು ಇವರು ಎಂಟೂವರೆ ತೊಗೊಂಡು ಹೋದ ಮನೆಗೆ ಹೋದ ಆ ಹುಡುಗ ಹರ್ಜನ್ ಹುಡುಗ ಇವರು ಕಟ್ಟ ಬ್ರಾಹ್ಮಣರು ಆದರೆ ಹೇಳ್ತೀನಿ ಎಂಟೂವರೆಗೆ ಇವರು ಸಂಧ್ಯಾ ವಂದನೆ ಮಾಡಿ ಇನ್ನು ಊಟಕ್ಕೆ ಕೂಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ತಕ್ಷಣ ನೆನಪಾಯಿತು ಅಯ್ಯೋ ಆ ಹುಡುಗಿಗೆ ಹೇಳಿದ್ದೆ ನಾನು ಏನೋ ಡಿಫಿಕಲ್ಟ್ ಪ್ರಾಬ್ಲಮ್ ಅಂತ ಕೇಳಿದ್ದ ಹುಡುಗ ನಾಡಿದ್ದು ಪರೀಕ್ಷೆ ಬೇರೆ ಹುಡುಗನಿಗೆ ಅಂತ ಹೇಳಿ ಕಂದಿಲ್ಲ ಆವಾಗ ದೀಪ ಕಂದಿಲ್ ದೀಪ ಹಿಡ್ಕೊಂಡು ಕೈಲಿ ಹಿಡ್ಕೊಂಡು ರಾತ್ರಿ ಮನೆಗೆ ಹೋಗಿದ್ದಾರೆ ಆ ಅವ್ರ ಬೇರೆ ಇರೋ ಜಾಗ ಬೇರೆ ಇತ್ತು ಕೇರಿ ಬೇರೆ ಕೇರಿ ಥರ ಅದೊಂದು ಟೈವಾಕ್ ಫ್ಯಾಕ್ಟ್ರಿ ಅಂತ ಸುಮ್ಮನೆಯಿಂದ ಎರಡೂವರೆ ಕಿಲೋಮೀಟ್ರ್ ದೂರ ಆಗ್ಬೇಕು ಅಲ್ಲಿ ಹಿಂದೆ ಅಲ್ಲಿ ಹೋಗಿದ್ದಾರೆ ಆ ಗುಡ್ಸಲಲ್ಲಿರೋ ಹುಡುಗ ಅವನು ಆ ಹೋದ ತಕ್ಷಣ ಅವ್ರಿಗೆ ಗಾಬ್ರಿ ಮಾಸ್ತರ್ ಮನೆಗೆ ಬಂದುಬಿಟ್ರಲ್ಲ ಯಾಕೋ ಏನೋ ಭಾರಿ ತಪ್ಪ ಮಾಡಿರ್ಬೇಕು ನಮ್ಮ ಹುಡುಗ ಅಂತ ಅವನ ಅಪ್ಪ ಓಡ್ಬಂದು ಕೈ ಮುಕ್ಕೊಂಡು ಬಹಳ ತಪ್ಪು ಮಾಡಿದಾನೇನಾದ್ರೂ ಹೊಡೆದ್ಬಿಡಿ ಚರ್ಮ ಸೋಲಿದ್ಬಿಡಿ ಅಂತ ಏ ಹುಚ್ಚ ವರ್ಕ್ ಕಳಿಸ್ ಅವ್ನವರ್ ಮೊದಲಿಲ್ಲ ಒಳಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಮನೇಲಿ ಕಡಿಸಲ್ಲೇ ಕಟ್ಟೆ ಮೇಲೆ ಮರ ಮರದ ಕಟ್ಟೆ ಮೇಲೆ ಆ ಕಂದೀಲಿ ಇಟ್ಕೊಂಡು ಬಾರೋ ಆ ಪುಸ್ತಕ ಏನು ತೊಗೊಬಾರೋ ಏನೋ ಕಷ್ಟ ಅಂದ್ಯಲ್ಲೋ ಯಾವುದೋ ಪ್ರಾಬ್ಲಮ್ ನೀನು ನಾಲ್ಕು ಗಂಟೆಗೆ ಬಾ ಅಂತೇ ಬರಲಿಲ್ಲ ನೀನು ನಾ ಬಂದಿದ್ದೆ ಸರ್ ನೀವು ಇರಲಿಲ್ಲ ಸರ್ ಅಂತ ಹೇಳ್ದೆ ಗೊತ್ತಾಯಿತು ನನಗೆ ಬಂದಿರಬೇಕು ನೀನು ಕೊಡು ಅಂಥೇಳಿ ಒಂಬತ್ತು ಮುಕ್ಕಾಲ್ವರೆಗೂ ಗಣಿತ ಹೇಳಿಬಿಟ್ಟು ರಾತ್ರಿ ಬಂದು ಮತ್ತೊಂದು ಸ್ನಾನ ಮಾಡಿ ಊಟ ಮಾಡಿ ಬರ್ಕೊಂಡ್ರು ಅಂಥ ಮಾಸ್ತರ್ ಮರೆಯೋದು ಹೆಂಗೆ ಸಾಧ್ಯ ಅಲ್ವಾ ಹೊಡೆದು ನೆನಪಿರುತ್ತೆ ಯಾರಿಗಾದ್ರು ಇದು ಇದು ಡಿ ವಿಜ್ ಹೇಳುವಂಥದ್ದು ಮೇಷ್ಟ್ರು ಹೊಡೆದ್ರು ಅಂತ ಕೋಪ ಇಲ್ಲ ಅವ್ರು ನೆನೆಸ್ಕೊಂಡು ಜ್ಞಾಪಕ ಚಿತ್ರಶಾಲೆಯಲ್ಲಿ ಸೇರಿಸ್ಕೋತಾರಲ್ಲ ಅವ್ರನ್ನ ಇಷ್ಟ ಇಲ್ಲದೆ ಹೋದ್ರೆ ಸೇರ್ಸ್ಕೋತಾ ಇರಲಿಲ್ಲ ಅವ್ರನ್ನ ಅದು ಅದು ಜೀವನದ ಸೊಗಸಾಗಿನ ಕಾಲದ್ದು ಇವರಿಗೆ ಒಂದು ಕಷ್ಟ ಕಾಲ ಬಂದಿತ್ತಂತೆ ಡಿ ವಿ ಜಿಗೆ ಆ ಕಷ್ಟ ಕಾಲ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅವರು ಈ ರಾಘವೇಂದ್ರ ಆಚಾರ್ಯ ಹೆದರಿಕೆ ಅವರಿಗೆ ಬೇಸಿಗೆ ರಜೆ ಆಗೋದಕ್ಕಿಂತ ಮೊದಲು ಆಚಾರ್ಯರು ಕೊಟ್ಟು ಬಿಡೋರು ಒಂದು ಕಂಡೀಷನ್ ಹೋಮ್ವರ್ಕ್ ಇಷ್ಟೆಲ್ಲ ಮಾಡ್ಕೊಂಬರಬೇಕು ಎರಡು ತಿಂಗಳ ರಜೆ ಇದೆ ಎಲ್ಲ ಬಾಯಪಾಟ್ ಗಟ್ಟಿ ಮಾಡ್ಕೊಂಬರಬೇಕು ಅಂತೆಲ್ಲ ಹೇಳಿದ್ದಾರೆ ಇವರೇನ್ ಮಾಡಿದ್ರು ಅಂದ್ರೆ ಮೂವತ್ತೈದು ಧಾತು ರಜಾ ಕಾಲದಲ್ಲಿ ಗಟ್ಟಿ ಮಾಡಬೇಕೆಂದು ರಾಘವೇಂದ್ರ ಆಚಾರ್ಯರು ವಿಧಿಸಿದರು ಮಾಡ್ಕೊಂಡ್ಬರ್ಬೇಕು ಅಂತ ಇವರೇನ್ ಮಾಡಿದ್ರು ಅಂದ್ರೆ ಯೂಶ್ವಲ್ ನಾನು ರಜೆಯಲ್ಲಿ ಮುಪ್ಪಾಗ ಮುರು ವೀಶ ಪಾಲನ್ನು ತಿಂಡಿ ಹಿಂದೆ ನೋಡಿದ್ವಲ್ಲ ನೇರಳು ಗಿಡ ಹತ್ತೋದು ಹುಣಸೆ ಗಿಡ ಹತ್ತೋದು ಇಂಥವೆಲ್ಲ ಮಾಡಿದ್ದಾರೆ ಇನ್ನೊಂದು ವಾರಕ್ಕೆ ಸ್ಕೂಲು ತೆಗೆಯುತ್ತದೆ ಎನ್ನುವ ವೇಳೆಗೆ ಆಚಾರ್ಯರು ವಿಧಾಯಕ ಮಾಡಿದ್ದು ಜ್ಞಾಪಕಕ್ಕೆ ಬಂತು ನಮ್ಗೆಲ್ರಿಗೂ ಹಂಗೇನೆ ಆದು ಅಲ್ವಾ ರಜೆಯಲ್ಲಿ ಬಂದಾಗ ಕೆಲವೊಂದು ನಮೂ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಮೇಸ್ಟ್ಗಳು ಕೂಡ ಹಾಗೆ ಮಾಡ್ತಾರೆ ಈ ಸಲ ರಜೆಯಲ್ಲಿ ಓದ್ಬಿಡ್ಬೇಕು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬೇಕು ಕ್ಲಾಸಿಗೆ ಹೋಗೋತ್ತೆ ಪ್ರಿಪೇರ್ ಮಾಡೋಕ್ಕಿಂತ ಮೊದಲೇ ಮಾಡ್ಕೊಂಡ್ರು ಸಾಕು ಅಂತಾರೆ ರಜೆ ಆ ದಿವಸ ಮರು ದಿವಸ ಶುರು ಮಾಡಲ್ಲ ನಿನ್ನೆ ರಜೆ ಶುರು ಆಗಿದೆ ಇನ್ನು ಒಂದು ದಿವಸ ಆಮೇಲೆ ಶುರು ಮಾಡೋಣ ಅಂತ ಹೇಳಿ ಕೊನೆಗೆ ಬರೋದು ಎಲ್ಲಿ ಗೊತ್ತಾ ಮತ್ತು ನಾಳೆ ಕ್ಲಾಸ್ ಇದ್ದಾಗ ಹಿಂದಿನ ದಿವಸ ಓದೋಕ್ಕೆ ಶುರು ಹೀಗೆ ಇವ್ರು ಏನು ಮಾಡಿದ್ರು ಒಂದು ವಾರ ಇದೆ ನೆನಪು ಬಂತಂತೆ ಆ ಶಬ್ದಮಂಜರಿ ಪುಸ್ತಕ ತೆರೆದು ಮುಂದಿಟ್ಟುಕೊಂಡೆ ಮನಸ್ಸಿಗೆ ಭಯ ಬಂದಿತ್ತು ದುಃಖ ಬಂದಿತ್ತು ಗೋಳಾಟಕ್ಕೆ ಆರಂಭವಾಯಿತು ಗಟ್ಟಿಯಾಗಿ ಅಳೋಕ್ಕೆ ಶುರು ಮಾಡಿದೆ ಶಿಕ್ಷೆ ಗೊತ್ತಲ್ಲ ಮೇಷ್ಟರು ಹೆದರಿಕೆ ಆ ವೇಳೆಯಲ್ಲಿ ನಮ್ಮ ಮುಂದಿನ ನನ್ನ ಅಜ್ಜಿ ಭತ್ತಗಾರರಿಂದ ಭತ್ತ ಕುಟ್ಟಿಸುತ್ತಿದ್ದರು ಇವರು ಜೋರಾಗಿ ಅಳತಾ ಇದ್ದಾರೆ ಸಂಜೆ ಏಳು ಗಂಟೆ ಇರ್ಬೋದು ದೀಪ ಹೊತ್ತಿಸಿತ್ತು ಬುಡ್ಡಿ ದೀಪ ಹೊಂಗೆ ಎಣ್ಣೆದ್ದು ನನ್ನ ಅಜ್ಜಿ ಯಾಕೋ ಅಪ್ಪ ಅಳುತ್ತಿ ಎಂದು ಕೇಳಿದಳು ನಾನು ನೋಡಜ್ಜಿ ನನ್ನ ಮೇಷ್ಟು ಎಷ್ಟು ಪಾಠ ಕೊಟ್ಟುಬಿಟ್ಟಿದ್ದಾರೆ ಇದನ್ನೆಲ್ಲ ಬಾಯಿಗೆ ಗಟ್ಟಿ ಮಾಡಬೇಕಂತೆ ಮೇಸ್ಟ್ ಮ್ಯಾಲ ಕಂಪ್ಲೇಂಟು ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅಂತ ಆಕೆ ನನ್ನ ಹತ್ತಿರ ಬಂದು ಪುಸ್ತಕ ಕೊಡು ನೋಡೋಣ ಆಕೆ ಓದೋಕ್ಕೆ ಬರಲ್ಲ ಪುಸ್ತಕ ಕೊಡು ನೋಡೋಣ ಎಂದರು ಎಂದು ಶಬ್ದ ಮಂಜರಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪುಸ್ತಕವನ್ನು ಅಳೆದಳು ಕೈಯಿಂದ ಅಳ್ದಂತೆ ಎಷ್ಟು ಉದ್ದ ಇದೆ ಅಂತ ಆಕೆಗೆ ಅಕ್ಷರ ಬರೋದು ಇದೇನು ಅಪ್ಪ ಚೋಟದ್ದು ಕೂಡ ಇಲ್ವಲ್ಲೋ ಪುಸ್ತಕ ಮೆ ಮೆಷರ್ಮೆಂಟು ನಾ ಕೆಲವು ಟೀಚರು ತೂಕ ಮಾಡಿ ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಿದ್ದೆ ಕೈಯಿಂದ ಅಳದು ಕೊಡೋದು ನೋಡಿದ್ದಿಲ್ಲ ಚೋಟದ್ದು ಕೂಡ ಇಲ್ಲವಲ್ಲೋ ಬೆಟ್ಟಿನಷ್ಟಿದೆ ಇದು ದಪ್ಪ ಇಷ್ಟೇ ಇದೆ ಒಂದು ಬೆಟ್ಟಿನಷ್ಟಿದೆ ನೀನು ಮೂವತ್ತು ಮೂವತ್ತೈದು ಅಂದರೆ ಎಷ್ಟಾಗತ್ತೆ ಎಷ್ಟಾಗತ್ತೆ ಅಂತೇಳಿದ್ದಿ ಬೆಳಗ್ಗಿನಿಂದ ಸಂಜೆ ಒಳಗೆ ನೀನು ಎಷ್ಟು ಕೊಡುಬಳೆ ತಿಂದು ಮುಗಿಸುತ್ತಿ ಕೊಡ್ಬಳೆ ಭಾರಿ ಇಷ್ಟ ಅವ್ರಿ ಎಷ್ಟು ಕೊಡ್ಬಳೆ ತಿಂದು ಮುಗಿಸುತ್ತಿ ಒಂದು ಪುಟ ಒಂದು ಕೊಡಂಬಳಿ ಎಷ್ಟು ಕೊಡ ಇಲ್ಲೋ ಒಂದು ಪುಟ ಒಂದು ಒಂದು ಕೋಡ್ಬಳೆ ಎಷ್ಟು ಕೂಡ ಇಲ್ವಲ್ಲೋ ನೀನೆಂತ ಗಂಡಿಸಿದ ಕಳೋನು ಎಂದು ಮುದಲಿಸಿದ್ದಳು ಅಲ್ಲಿದ್ದವರೆಲ್ಲ ನಕ್ಕರು ನನಗೆ ಸ್ವಲ್ಪ ಧೈರ್ಯ ಬಂತು ಆದಷ್ಟು ಗಟ್ಟಿ ಮಾಡಿದೆ ಅಜ್ಜಿ ಹೇಳೋದು ದಿನಕ್ಕೆ ಮೂವತ್ತೈದು ಕೋಡ್ಬಳೆ ತಿಂತೀಯಾ ಮೂವತ್ತೈದು ಬೇಯಿಸೋದಕ್ಕಾಗಲ್ಲ ನಿನಗೆ ಅಂತ ಕಲಿಸಿದರು ಅದು ನನ್ನ ಕಷ್ಟ ಅಂತ ಇವರಿಗೆ ವ್ಯಾಸಂಗದಲ್ಲಿ ಶ್ರದ್ಧೆ ಎಷ್ಟಿತ್ತು ಅಂತ ಹೇಳಿ ಮುಗಿಸ್ತೇನೆ ಭಾಳ ಚೆನ್ನಾಗಿದೆ ಡಿ ವಿ ಜಿ ವ್ಯಾಸಂಗದಲ್ಲಿ ಶ್ರದ್ಧೆ ಎಷ್ಟಿತ್ತು ಅಂತ ಒಂದು ಘಟನೆ ಆದುದನ್ನು ಇಂಥ ಸಂಗತಿ ಇನ್ನೊಂದು ನನ್ನ ಜೀವನದಲ್ಲಿ ಬಂತು ಅಂತ ಬರೀತ ನನಗೆ ಮುಂಜಿಯಾದ ಕೆಲವು ತಿಂಗಳ ಬಳಿಕ ನಮ್ಮ ಬಂಧು ಬಳಗದವರು ನನ್ನನ್ನು ನೋಡಬೇಕೆಂದು ಆಸೆ ಸಾಮಾನ್ಯವಾಗಿ ಮುಂಜೆ ಆಗ ಉಪನಯನ ಹುಡುಗನ ಬೆಟ್ಟಿ ಆಗಬೇಕು ಮನೆ ಕರೆಸಬೇಕು ಅಂತ ಆನೆಕಲ್ಲು ಸರ್ಜಾಪುರ್ ಪ್ರಾಂತಕ್ಕೆ ನಾವು ಪ್ರಯಾಣ ಮಾಡತಕ್ಕದ್ದೆಂದು ನನ್ನ ಹಿರಿಯರು ನಿಶ್ಚಯಿಸಿದರು ಈ ಎಲ್ಲ ಆನೆ ಕಲ್ಲು ಸರ್ಜಾಪುರಿಗೆ ನಾವು ಬಸ್ ಸೆಳೆ ಬರ್ತೀವಿ ಆಗಲ್ಲ ಹೋಗಬೇಕು ಅಲ್ಲಿ ಮೂಡಬಾಗಲಿಂದ ಬರಬೇಕಲ್ಲ ಆ ಪ್ರಯಾಣ ನಡೆದದ್ದು ಬೇಸಿಗೆಯ ಕಾಲದಲ್ಲಿ ಮುಳುಬಾಗಲಿಂದ ಹೊರಟು ಕೋಲಾರ್ ಬೌರಿಂಗ್ ಪೇಟೆ ಮಾರ್ಗವಾಗಿ ಮುಂದಿನ ಪ್ರಯಾಣ ಇದಕ್ಕಾಗಿ ಗೊತ್ತಾಗಿದ್ದ ಹಿಂದಿನ ದಿವಸ ರಾತ್ರಿ ಅಪ್ಪ ಸಸ್ಪಷ್ಟವಾಗಿ ಹೇಳಿದ್ದಾರೆ ಇವರಿಗೆ ನನ್ನ ತಂದೆ ನನಗೆ ಆಜ್ಞೆ ಕೊಟ್ಟರು ನೋಡೋ ಅಗ್ನಿ ಕಾರ್ಯದ ಸಮಿತು ಅಕ್ಷತೆಯ ಬಟ್ಟಲು ತುಪ್ಪದ ಡಬ್ಬಿ ಪಂಚಪಾತ್ರೆ ಉದ್ಧಣೆ ತಟ್ಟೆ ಇದರ ಜೊತೆಗೆ ಅಮರ ಶಬ್ದಮಂಜರಿ ಇದಿಷ್ಟನ್ನು ಮೂಟೆಯಲ್ಲಿ ಕಟ್ಟಿ ಚೀಲದಲ್ಲಿಟ್ಕೋ ಪೂಜಾ ಸಾಮಗ್ರಿಗಳು ಮತ್ತು ಓದಿನ ಸಾಮಗ್ರಿ ಬೇರೆ ಅಮರ ಮತ್ತು ಇದಿದೆಯಲ್ಲ ಶಬ್ದ ಶಬ್ದಮಂಜರಿ ಓದುವಂಥವು ಇಟ್ಕೋ ಅಂತ ಹೇಳಿದ್ರಂತೆ ಓಹೋ ಎಂದೆ ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಭೋಜನ ನಂತರ ಎತ್ತಿನ ಗಾಡಿಯಲ್ಲಿ ನಮ್ಮ ಪ್ರಯಾಣ ನನ್ನ ತಂದೆ ತಾಯಿ ಅಜ್ಜಿ ನನ್ನ ತಂದೆಯ ಸ್ನೇಹಿತರಿಬ್ಬರು ಇಷ್ಟು ಮಂದಿ ಪ್ರಯಾಣದಲ್ಲಿ ಎರಡು ಜೋಡೆತ್ತಿನ ಗಾಡಿಗಳಲ್ಲಿ ಪ್ರಯಾಣ ನಮ್ಮ ಪಾಥೇಯದಲ್ಲಿ ನೋಡಿ ಎಷ್ಟು ಆಸಕ್ತಿ ಇರುವಂಥದ್ದು ನಮ್ಮ ಪಾಥೇಯದಲ್ಲಿ ಚಕ್ಕುಲಿ ಕೋಡೆಬಳೆಗಳು ಅವಲಕಿಯು ತಕ್ಕ ಧಾರಾಳವಾಗಿಯೇ ಇದ್ದವು ಜೊತೆಗೆ ಇರಬೇಕಲ್ಲ ಇವರ ಜೊತೆಗೆ ಸುಮಾರು ಒಂದು ಗಂಟೆಯ ವೇಳೆಗೆ ತುಂಬು ಹಳ್ಳಿ ಸೇರಿದೆವು ಅಲ್ಲಿ ಗಾಡಿ ನಿಲ್ಲಿಸಿ ಇಳಿದು ನದಿಯಲ್ಲಿ ಕೈಕಾಲ ತೊಳೆದುಕೊಂಡು ಜೊತೆಯಲ್ಲಿ ತಂದಿದ್ದ ಫಲಾಹಾರವನ್ನು ಮುಗಿಸಿ ನೀರು ಕುಡಿದು ಪುನಃ ಸಿದ್ಧರಾದೆವು ಆ ಹೊತ್ತಿಗೊಂದು ತಮಾಷೆ ಆಯಿತು ಏನಾಯ್ತು ಅಂತ ಆಗ ನನ್ನ ತಂದೆ ಎಲ್ಲ ನೀನು ಗಂಟು ಬಿಚ್ಚಿ ಅಮರ ಶಬ್ದಮಂಜರಿ ಹೊರಗೆ ತಗಿ ಅಷ್ಟು ಊಟ ಮಾಡಿದ ಮೇಲೆ ಅಮರ ಕೇಳೋದೇನ್ರಿ ಕ್ರೂರ್ತನ ಡಿ ವಿಜಿಗೆ ಅನಿಸಿರ್ಬೇಕು ಭಾಳ ಕ್ರೂರತನ ಅನಿಸಿರ್ಬೇಕಿದು ತೆಗಿಯದನಾ ಅಂದ್ರಂತೆ ಇಲ್ಲಿ ಸಾಲು ಮರದ ನೆರಳು ಕೊಂಚ ಬಹುದೂರು ಸೊಗಸಾಗಿದೆ ಪಾಠ ಮಾಡೋಣ ಅಂದರು ಕೂಡ ನನಗೆ ಎದೆ ಝಲ್ಲೆಂದಿತ್ತು ನನ್ನ ಮೂಟೆಯನ್ನು ಬಿಚ್ಚಿ ಆಶ್ಚರ್ಯವನ್ನು ಅಭಿನಯಿಸಿ ಅಯ್ಯೋ ರಾತ್ರಿ ಕತ್ತಲೆಯಲ್ಲಿ ಆ ಪುಸ್ತಕಕ್ಕೆ ಬದಲಾಗಿ ಸರಳ ಆರೋಗ್ಯ ಪಾಠ ವ್ಯವಸಾಯ ಬೋಧಿ ತಂದು ಬಿಟ್ಟಿದ್ದೇನಲ್ಲ ಎಂದ ಸರಳ ಆರೋಗ್ಯ ಪಾಠ ಮತ್ತು ವ್ಯವಸಾಯ ಬೋಧನೆ ತಂದು ಬಿಟ್ಟಿದ್ದೇನಲ್ಲ ಅಂದೆ ಮುಂದಿನ ಭಾಷೆ ನೋಡಿ ಆಗ ಬಿತ್ತಯ್ಯ ನನ್ನ ಬೆನ್ನಿನ ಮೇಲೆ ಆಗ ಬಿತ್ತಯ್ಯ ನನ್ನ ಬೆನ್ನಿನ ಮೇಲೆ ಗುದ್ದು ತಂದೆ ಅವಾಚ್ಯ ಪದಗಳ ಸುರಿಮನೆ ಸಮೇತ ನಾನು ಓಡಿದೆ ಕಲ್ಪನೆ ಮಾಡ್ಕೋಬೇಕು ಕಣ್ಣು ಮುಂದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹುಡುಗ ಓಡುತ್ತಿದ್ದಾನೆ ಅಪ್ಪ ಬೆನ್ನತ್ತಿದ್ದಾರೆ ನನ್ನ ತಂದೆ ತರುಬಿಕೊಂಡು ಬಂದರು ಹತ್ತು ಹದಿನೈದು ಗುದ್ದು ಬಿದ್ದಿರಬೇಕು ಬೆನ್ನ ಮೇಲೆ ಇಷ್ಟರೊಳಗಾಗಿ ನನ್ನ ಅಜ್ಜಿ ಅಡ್ಡ ಬಂದಳು ಜ್ಯೋತಿಯಲ್ಲಿ ಬಂದಿದ್ದ ಇಬ್ಬರು ಸ್ನೇಹಿತರು ನನಗೆ ಕಾವಲಾಗಿ ನಿಂದರು ಈ ಮುಂದಿನ ಸಾಲು ಎಷ್ಟು ತಮಾಷೆ ಇದೆ ನೋಡಿ ಈ ಆಪದ್ ಬಾಂಧವರಿಲ್ಲದೇ ಹೋಗಿದ್ದರೆ ನನ್ನ ಕತೆ ಅಂದೇ ಮುಗಿಯುತ್ತಿತ್ತು ನನ್ನ ತಂದೆಗೆ ನಿರಂತರ ಶೋಕ ಬರುತ್ತಿತ್ತು ಎಂದು ನನ್ನ ತಂದೆಗೆ ನಿರಂತರ ಶೋಕ ಬರುತ್ತಿತ್ತು ಎಂದು ಈ ಹೊತ್ತಿಗೂ ನನಗನ್ನಿಸುತ್ತದೆ ನನ್ನ ತಂದೆಯ ಕೋಪ ಹಾಗೆ ತೀವ್ರವಾದದ್ದು ಇವರು ಅಕಸ್ಮಾತ್ ತಂದದ್ದಲ್ಲ ಪುಸ್ತಕ ಅದಕ್ಕೆ ಇಷ್ಟಿಟ್ಟು ಬಂದಿರೋದು ಅವರಿಗೆ ಕೆಲವು ದಿನಗಳು ಕಲೆದ ಎಲ್ಲರೂ ಮನಸ್ಸು ಶಾಂತವಾದ ಮೇಲೆ ಆ ಮಿತ್ರರೊಬ್ಬರು ನನ್ನನ್ನು ಕೇಳಿದರು ಎಲ್ಲರ ಎದುರಿಗೂ ಎಲ್ಲ ಅಪ್ಪಯ್ಯ ನೀನು ರಾಮಾಯಣ ಸಂಗ್ರಹ ಓದು ಎಂದರೆ ಗೊಬ್ಬರ ಓದುತ್ತೇನೆಂದು ಹೊರಟಿಯಲ್ಲೋ ಎಂಥ ಬುದ್ಧಿವಂತ ನೀನು ಅಂದ್ರಂತೆ ಸಂಸ್ಕೃತದ ಪುಸ್ತಕಗಳನ್ನು ನನ್ನ ಮನೆಯಲ್ಲಿ ಬಿಟ್ಟು ಬಂದದ್ದು ಮರವಿನಿಂದ ಅಲ್ಲ ಎಂಬುದು ನನ್ನ ತಂದೆಗೆ ತಿಳಿದಿತ್ತು ಅದಕ್ಕೆ ನನ್ನ ವ್ಯಾಸಂಗ ಶ್ರದ್ಧೆ ಅಂತಿಂಗ್ ಕೊಟ್ಟದ್ದವನು ವಾಸ್ತವವಾಗಿ ನಾನು ಮರೆತಿರಲಿಲ್ಲ ಸಂಸ್ಕೃತರು ಅದು ಕಷ್ಟ ಅದು ಏಟ ಪೋಟುಗಳ ಓದು ಮುಷ್ಟಿ ಬೆರಳುಗಳ ತಿವಿತಿಗಳ ಸ್ವಭಾವದ್ದು ಎಂದು ನನ್ನ ಮನಸ್ಸಿನಲ್ಲಿ ಜಿಹಾಸೆ ಹುಟ್ಟಿಸಿತ್ತು ಅದು ಅವಿವೇಕವೇ ಹೌದು ಆದರೆ ಮುಂದಿನ ಸಾಲ ಎಷ್ಟು ಚೆಂದ ಇದೆ ನೋಡಿ ಆದರೆ ಒಂಬತ್ತು ಹತ್ತು ವರ್ಷದ ಹುಡುಗನಲ್ಲಿ ಸದಸದ್ವಿವೇಕ ಹುಟ್ಟಿರಬೇಕಾದರೆ ಅವನು ವಾಚಸ್ಪತಿ ಮಿಶ್ರ ಮೆಕಾಲೆ ಮೆದರಂತ ಮೊದಲಾದವರಂತೆ ಹುಟ್ಟು ವಿದ್ವಾಂಸರಾಗಿರಬೇಕು ಮಹಾಪುರುಷನಾಗಿರಬೇಕು ಆ ಪಂಕ್ತಿಯಲ್ಲಿ ನನಗೆ ಜಾಗ ಬೇಕಿಲ್ಲ ಆ ಪಂಕ್ತಿಯಲ್ಲಿ ಜಾಗ ನನಗೆ ಬೇಕಿಲ್ಲ ಆ ಸಣ್ಣ ವಯಸ್ಸು ನನಗೆ ಹೆಂಗೆ ಗೊತ್ತಾಗಬೇಕು ಆಗಲಿಲ್ಲ ಅದು ಹೇಳ್ತಾರೆ ತಂದೆ ಹೊಡೆದ್ದು ಅವ್ರು ಹೋಗಿದ್ರೆ ತಂದೆಗೆ ನಿರಂತರ ಶೋಕ ಬರ್ತಿತ್ತು ಅಷ್ಟು ಕೋಪದಲ್ಲಿದ್ದರು ಅವರು ಅಂತ ಅಂದರೆ ವ್ಯಾಸಂಗ ಶ್ರದ್ಧೆ ಕಮ್ಮಿ ಇತ್ತು ಅಂತ ಅವ್ರಿಗೆ ಒಂದು ತೀಕ್ಷ್ಣ ಗ್ರಹಣ ಇತ್ತಲ್ಲ ಮುದ್ದು ತಿಳ್ಕೊಳ್ಳುವಂಥದ್ದು ಸ್ವಲ್ಪ ಓದಿದ್ರೂ ಸಾಕಾಗ್ತಿತ್ತು ಅಂತಲೇ ಎಲ್ಲವನ್ನು ಸಾಧನೆ ಮಾಡಿದರು ಇದನ್ನು ಹಾಗೆ ನಾಳೆ ದಿವಸ ಮುಂದುವರೆಸೋಣ ಇವತ್ತಿಗಿಲ್ಲಿ ನಿಲ್ಲಿಸೋಣ ನಮಸ್ಕಾರ